ನೀವ ಮಕ್ಕಳ ದಾಳಿ ತಪ್ಪಿಸಿದವನೇನು ಅವರು ಮಾಡಿದ ತಟೆಯಲ್ಲ ರಮ ಕೊಟ್ಟವನೇನು ಅವರು ಹೆಗಲಿನಲ್ಲಿ ಇಟ್ಟುಕೊಂಡವನ ಹೆಗಲಿನಲ್ಲಿ ನೀನು ಕುಡಿಸಿದ ತಲೆ ಮೇಲೆ ಅವರು ಹೋಗಿ ಕುಟ್ರು ಅವರು ತಲೆ ಮೇಲೆ ಕೂತಪ್ಪಲ್ಲ ಹೆಗಲಲ್ಲಿ ಕುಸಿದ್ರು ನಿನ್ನ ತಪ್ಪು ಅಂತ ಎಂತಹ ಮಹಿಳೆ ನೋಡಿ ಇಂತಹ ಮಹಿಳೆಯರೆಲ್ಲ ಇದ್ರು ನಾವು ಹೆಮ್ಮೆ ಪಡೆಯುವ ಸ್ವಂಕೇವತ್ತ ಇವತ್ತು ರೈಬೇಕಾಗಿದ್ರೆ ದುರ್ಯೋಧನೆಗೆ ಅಲ್ಲ ಅವರು ಯಾರೊಂದು ನೀವೆಲ್ಲ ಸರಿ ರೈಲ್ವೆ ಇದ್ರೆ ಅಪರಾಧಿಂತ ಆರೋಪವರ್ತಾರೆ ನಿನ್ನೆ ಬಹಳ ಉಂಟು ಸಮಯ ಒಂದು ಗಂಡಲ್ಲಿ ಧೃತಾಷ್ಟ್ರಿಗೆ ತೋರಿಸಲಿಕ್ಕೆ ಮುಖ ಉಂಟಾದ ಮುಖ ಕಂಡು ಕಿಡಲಿಕ್ಕಿಲ್ಲ ಅಂತಹ ಮಾತನಾಡಿದ್ರು ಯಾರು ಹೇಳಿದ್ರು ನಡೆಯಲಿಲ್ಲ ಕೃಷ್ಣ ಹೇಳ್ತಾನೆ ಕುರು ಋತರಾಷ್ಟ್ರ ತಂದೆಯಾಗಿ ಮಗನನ್ನು ನಿಯಂತ್ರಿಸಲಿಕ್ಕಿತ್ತು ರಾಜನಾಗಿ ತಿಮ್ಮ ತಂದೂ ಅಜ್ಞೆ ಹೊರತಿ ಮಗನಿ ಎಂದು ಎರಡು ಸದ ತಂದೆಯಾಗಿ ಅವನು ತಯಾರು ಮಾಡಿಕೊಳ್ಳಿಲ್ಲ ರಾಜನಾಗಿಯೂ ಪ್ರಜಾಹಿತದ ಚಿಂತನೆ ಮಾಡಲಿಲ್ಲ ಗುರು ವೃದ್ಧರ ಬೇವಾಬ್ದಾರಿ ನನದಿಂದ ಯುದ್ಧ ಆಗುತ್ತೆ ಅಂತ ಇತಿಹಾಸದಲ್ಲಿ ವರ್ತನೆ ಕೊರಟ ಆ ಸಂದರ್ಭದಲ್ಲಿ ದುರ್ಯೋಧನನ ಮತ್ತೆ ಹಿರಿಂದ ದ್ರೋಣಾಚಾರ ಹಿಮಾಚಾರಿಯಾಗಿರಲಿಲ್ಲ ಆಗುತ್ತೆ ನೃತ್ಯದಿ ಯುಗಾಂತಿ ದರ ಹಿರುಕೊಂಡು ಬದ ಅಭಿಮಶನ ಅಂದ್ರೆ ಯುಗಾಂತ ಆಗತ್ತಪ್ಪ ಅವನು ಪ್ರಯಕಾಲದ ವೃದ್ಧನಂತೆ ಗದಾಬಾಣಿಯಾಗಿ ತಂಡತಾನೆ ಯಾರು ಎದುರಿಸಬಹುದು ಅಂತ ಹೇಳ್ತಾರೆ ಅಂದ್ರೆ ಭೀಷ್ಮಾಚಾರ ಯುದ್ಧ ಆದರೆ ಭಕ್ಷಿಶ್ಯಾಮ ಪಾಂಶುಕಾರಣ ಅಂತ ಯುದ್ಧ ಆದರೆ ಭೀಮಾಚಾರ ಮಾಡಿದ್ವಿ ಬಹಳ ಸುಧಾರಣ ನಾವೆಲ್ಲ ಮಣ್ಣು ತಿರ್ಬೇಕಲ್ಲ ತಪ್ಪ ಯಾರಿಗೂ ದುಖ ಇಲ್ಲ ಯುದ್ಧ ಆದರೆ ಭಕ್ಷ ಇಶ್ಯಾಮ ಪಾಂಸು ಕಾರಣ ನಾವು ದೇಶದ ಸಂಪತ್ತನ್ನೆಲ್ಲ ಯುದ್ಧಕ್ಕೋಸ್ಕರ ಸೂದೆ ಮಾಡಿ ಯುದ್ಧದಲ್ಲಿ ಯಾರು ಗೆದೆಯರು ಯಾರು ಗೆಲ್ಲುವುದಿಲ್ಲ ಗೆದ್ದವರು ಸೋಲುತಾರೆ ಕೋತವರು ಸೋಲ್ತಾರೆ ಜಯೋಯಂ ಅಜಯಾರ ಗೆಲುವು ಒಂದು ಸೋಲು ಯುದ್ಧದಲ್ಲಿ ಗೆದ್ದರೆ ಅದು ಗೆಲುವು ಆದ್ದರಿಂದ ಯುದ್ಧ ಇಲ್ಲೇ ಶಾಂತಿಯಿಂದ ಬದುಕೋಣ ಅಂತ ಹೇಳ್ತಾರೆ ಪ್ರಯೋಜನ ಧೀರ್ ಸೇನಾ ಅರ್ಜುನ ಇಬ್ಬರಿಗೋಸ್ಕರ ನಾನು ಯಾಕೆ ಇರಬೇಕು ಹೇಳ್ತಾನೆ ಸಮಗ್ರ ಭಕ್ತಿ ಸೇನಾ ಪಾಕಮೇಗಂ ಸ್ವಂದ್ರಂ ಪತ್ಮ ರಶಕ್ತ ದುರ್ಜಯ್ ಇತಿಹಿತ ವಿದ್ಯನೆ ಇಡೀ ಪ್ರಪಂಚದ ಸೇನಾದಿಗಳೆಲ್ಲ ನನ್ನ ಕಡೆಗಿದ್ದ ಇಡೀ ಪ್ರಪಂಚದ ಬರೀ ಭಾರತದ್ದಲ್ಲ ಪ್ರಪಂಚದ ಪ್ರಮುಖ ರಾಷ್ಟ್ರದ ಎಲ್ಲ ಸೈನಿಕರೂ ಬಂದಿದ್ದು ನೀವು ಗಮನಿಸಿ ಚೀನಾದ ಸೇನೆ ಮಹಾಭಾತೀದ ಬಂದಿದ್ದು ಚೀನೈತ ಯುದ್ಧ ಪ್ರಾಜ್ಯೋತಿಷಬ್ಬಹುದು ಇರಾದರು ಅಂತಂದ್ರೆ ನಮ್ಮ ನಾರ್ತ್ ಈಸ್ಟ್ ಫ್ರಂಟ್ ಇರಿಯಾದ ಗುಡ್ಡದಾದ್ರೂ ನೇಪಾಲ್ ನಾಗಾಲ್ಯಾಂಡ್ ಮೇಘಾಲಯ ಅವರಿಂದ ಕುಡಿಕೊಂಡು ಚೀನಾದ ರಾಜನಾಗಿದ್ದ ಅಂದ್ರೆ ಕ್ಯಾಪಿಟಲ್ ವಾಸ್ ಅಸಾಂ ಅದಕ್ಕೆ ಯಾವಾಗ ಪ್ರಾಜ್ಯೋತಿಷ್ ಪ್ರಾಜ್ಯೋತಿಷದ ರಾಜನಾದ ಭದ್ರತಾ ಚೀನಾದ ದೈನಿಕರು ನಾವು ಇವತ್ತು ಯಾವ್ದನ್ನ ಗುಡ್ಡದಾರು ಪ್ರದೇಶ ಅಂತ ಹೇಳ್ತೇವೆ ಮೇಘಾಲಯ ನಾಗಾಲ್ಯಾಂಡು ಇಲ್ಲಿಯ ಜನರ ಜತೆಗೆ ಚೀನಾದ ಜನರ ಜತೆಗೆ ಸೈಜನ ಜೊತೆಗೆ ಪಕ್ಷದಲ್ಲಿ ತೋದಿದ್ದು ಕೃಷಿಕೇಶ್ವಾನಿ ಸಂಗ್ರಾಮ ಬಹು ಅತಿ ಭಯಂಕರ ಕೃಷಿಕ ದೇಹದ ಜನರನ್ನೇ ಯುದ್ದವಾಗಿ ರಷ್ಯಾ ರಷ್ಯಾದ ಸೈನಿಕರು ಬಂದಿದ್ದು ಚೀನಾ ಸೈನಿಕರು ಬಂದಿದ್ರು ಇದು ವರ ಬಹಳ ಇದೊಂದು ವಿಶ್ವ ನಮ್ಮ ಪೌರಾಣಿಕ ಸಾಹಿತ್ಯದಲ್ಲಿ ದಾಖಲೆಯಾದ ಮೊಟ್ಟ ಮೊದಲ ಮತ್ತು ಇದು ವಿಶ್ವ ಪ್ರಪಂಚದ ಅನೇಕ ಪ್ರಮುಖ ರಾಷ್ಟ್ರಗಳು ಭಾಗವಹಿಸಿತ್ತು ಹಾಗಾಗಿ ಧರಿಯಾದರೆ ಪ್ರಪಂಚದ ಎಲ್ಲ ವೀರ ಸೈನಾನುಗಳು ನಮ್ಮ ಕೈಗಿದ್ದಾರೆ ಪಾಂಡವರ ಪೈಕಿಯವರು ಮಾತ್ರ ದುರ್ಗದ ಹೆಣ್ಣು ವಸಮ ಅವರನ್ನು ಅಭಿವನಯ ಕೊಟ್ಟಿದ್ದ ಹೀಗೆ ಎಲ್ಲ ಪೈಕಿಯವರು ಮಾತು ಕೃಷ್ಣ ಎಲ್ಲಿದ್ದಾರೆ ಪ್ರಪಂಚದ ಎಲ್ಲ ವೀರರು ನನ್ನ ಕೈ ಬಂದಿದ್ದಾರೆ ಕಸ್ಮಾತ್ ಅಶಕ್ತ ನಿರ್ಜಯನ ವಿದ್ಯತೆ ಇಡೀ ಪ್ರಪಂಚದ ವೀರರೆಲ್ಲ ದುರ್ಯೋಧನ ನಡೆಯಿರುವಾಗ ಒಬ್ಬ ಅರ್ಜುನನನ್ನು ಒಬ್ಬ ಭೀನನ್ನು ಪ್ರಪಂಚದ ಎಲ್ಲ ವೀರರು ಸೋಲಿಸಲಿಕ್ಕೆ ಆಗುದಿಲ್ಲ ಅನ್ನೋದು ಅದು ಅತಾರ್ಥಿಕವಾದ ಜಯ ನನ್ನ ಕೈಯಲ್ಲಿ ಅಂಗೈಯ ನೆಲಿಕೆಯಷ್ಟು ಸ್ಪಷ್ಟವಾಗಿದೆ ನಾನು ಯುದ್ಧ ಮಾಡಲೇ ಸಿದ್ಧ ಅಂತ ಎಲ್ಲ ಹಿರಿಯರನ್ನ ಎದುರಿಸಿ ಪಾಲಧೈರದಿಂದ ಯುದ್ಧಕ್ಕೆ ಮುನ್ನುಗ್ಗಿದ ದುರ್ಯೋಧನ ಇಷ್ಟು ಆತ್ಮವಿಶ್ವಾಸದಿಂದ ಪ್ರಾರಂಭವಾಗಿತ್ತು ಯುದ್ದದಲ್ಲಿ ಆ ಪಾಂಡವರ ಸೇನೆಗೆ ಕಡೆ ಗೌರವ ಸೇನೆ ನಿಂದಿದೆ ಇವತ್ತು ಯುದ್ಧ ಪ್ರಾರಂಭ ಆಗಬೇಕು ಅನ್ನುವಾರ ಅಂದ್ರೆ ಇದೇ ದೇಶದ ಬದಲು ಆವಾಗ ದುರ್ಯೋಧನ ಪಾಂಡವರ ಸಿದ್ದತೆಯನ್ನು ನೋಡಿದ ಬಹಳ ಕಷ್ಟ ಏನು ಅಂದ್ರೆ ದುರ್ಯೋಧನಿಗೆ ಯಾರನ್ನು ಸ್ವಭಾವ ಇರಲಿಲ್ಲ ಯಾರನ್ನಾದರೂ ಸಂಶಯ ದೃಷ್ಟಿಯಿಂದ ನೋಡುವುದು ನಂಬಬಾರದು ಯಾರನ್ನು ನಂಬಬಾರದು ಆತ್ಮೀಯರನ್ನು ಸ್ನೇಹಿತರನ್ನು ಪೂರಾ ನಂಬಬಾರದು ಒಂದು ಮಾತಿದೆ ಅವನಿಗೆ ಅವನ ಪೊಲಿಟಿಕಲ್ ಅನ ರಾಜಕೀಯದಲ್ಲಿ ನಟ ವಿಶ್ವತೆ ನಂಬಿದವನು ಇದು ಅವನ ರಾಜಕೀಯ ಧೋರಣೆ ಇದೆ ಹಾಗಾಗಿ ಅವನು ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ಪ್ರಾರಂಭ ಮಾಡಿದ್ನೆ ಆದರೆ ಈ ಭೀಷ್ಣಾಚಾರ ನಂಬುದಿಲ್ಲ ಇವರು ಭೀಷ್ಮಚಾರ್ಯ ಪಾಂಡವರೀತಿ ದ್ರೋಣಾಚಾರೀ ಅವರು ನಟ್ಟಶಿಷಾರ್ಜುನ ಹೊರಗಿನಿಂದ ಪಾಂಡವರ ಪ್ರೀತಿಸಿದ್ದೇನೆ ಇವರೆಲ್ಲ ಕೈಗೊಡ್ತಾರ ಸ್ಪಂದಿ ದೊಡ್ಡ ಸಮಸ್ಯೆ ಅಂದ್ರೆ ಯಾರು ಅವನ ಕೈಯಲ್ಲಿ ನಿಂತರೋ ಅಂತ ಅವನು ನಂಬಲಿಲ್ಲ ಅದ್ರಿಂದ ಯುದ್ಧ ರಂಗದಲ್ಲಿ ಬಂದು ನಿಂತು ನೋಡ್ತಾನೆ ಪ್ರಾರಂಭ ಆಗುವುದು ದುರ್ಯೋಧನ ದುರ್ಯೋ ನಿಲ್ಲ ವಾಕ್ಯಾಸ ಕುರುಡಿನಿಂದ ಭಗವೀತೆ ಪ್ರಾರಂಭ ಆಯಿತು ಯಾಕೆಂದ್ರೆ ಗುರುನ ನಾವು ಎಲ್ಲರೂ ಕೂಡ ನಮ್ಮ ಗುರುಡಿಯುವುದರೇ ಭಗವೀತೆ ಇರುತ್ತೆ ನಾವೆಲ್ಲರೂ ಧೃರರಾಷ್ಟ್ರ ಇದು ಒಂದು ನಮ್ಮ ಧೃತರಾಷ್ಟ್ರ ಅನ್ನೋದು ನಮ್ಮೆಲ್ಲ ರೆಪ್ರಸೆಂಟಿವೃದ್ಧರಾಷ್ಟ್ರ ರಾಷ್ಟ್ರ ಒಂದು ರಾಷ್ಟ್ರ ಅಂದ್ರೆ ಈ ಶರೀರ ನಮ್ಮ ನಮ್ಮ ರಾಷ್ಟ್ರ ನಾವು ದೇವರೊಳಗಿದ್ದು ಸತ್ಯದ ಬಗೆ ನೆನಹಾಕಿ ಕಣ್ಣು ಮುಚ್ಚಿ ಕುರುಡರಾಗಿ ಬದುಕುವಂತಹ ಪ್ರತಿಯೊಬ್ಬ ಜೀವನವನ್ನು ರೆಪ್ರಸೆಂಟ ಮಾಡುವ ಧೃಧರಾಷ್ಟ್ರ ಅವನ ಮಾತಿನಿಂದಲೇ ಪ್ರಾರಂಭ ಧರ್ಮಕ್ಷೇತ್ರ ಗುರುಕ್ಷೇತ್ರ ಯುಕ್ತವ ಮಮರ ಪಾಂಡವಾಳನಾಗಿದ್ದ ಅವರ ಶಬ್ದವೇ ನನ್ನವರು ಮತ್ತು ಪಾಂಡವರು ಏನ್ ಮಾಡಿದ ನನ್ನವರು ಅವರವರು ಆಗ ನನ್ನ ಮಕ್ಕಳು ನನ್ನವರು ಪಾಂಡವರು ನನ್ನವರು ಅಲ್ಲವೇ ಅಲ್ಲ ನನ್ನವರು ಮತ್ತು ಪಾಂಡವರು ಏನು ಮಾಡಿದರು ಪಾಂಡವರಲ್ಲಿ ಎಷ್ಟು ಬೋರ ಮಾ ನನ್ನವರು ಮತ್ತು ಪಾಂಡವರು ಏನು ಮಾಡಿದ್ರು ಅಂತ ಹೇಳಿ ಸಜ್ಜಯ ಅಂತ ಹೇಳಿದಾಗ ಅವನು ಹೇಳ್ತಾರೆ ದುರ್ಯೋಧನ ಸೈಕಾಲಜಿಯ ಜತೆಗೆ ಭಗವದ್ಗೀತೆ ಪ್ರಾರಂಭ ಅಲ್ಲಿಂದ ಅರ್ಜುನ ಸೈಕಾಲಜಿ ಅದಕ್ಕೆ ಕೃಷ್ಣ ಸೈಕಾಲಜಿ ಮೊದಲನೇ ಅಧ್ಯಾಯ ಎಲ್ಲ ಎರಡು ಸೇನೆಗಳ ಮುಖಂಡರ ಮನಸ್ಥಿತಿಯ ತೀರ್ಣ ಇದು ಅದ್ಭುತವಾದಂತಹ ಒಂದು ದುರಾಚಾಚಾರ ಬರ್ಬ ಬರ್ತಾನೆ ದುರ್ಯೋಧನ ಅವರು ಯಾರಿಗೆ ಬರಬೇಕಿತ್ತು ಸೇನಾಪಿ ಯಾರು ಭೀಷ್ಮಾಚಾರ ಭೀಷ್ಮಾಚಾರ ಬರಬೇಕು ಆದ್ರೆ ಭೀಷ್ಮಾಚಾರನ ನಂಬಿಕೆ ಇಲ್ಲ ಅದಕ್ಕೆ ಅವರು ಭೀಷ್ಮಾಚಾರನ ಸೇನಾಪತಿ ಮಾಡಿದ್ದೇನೆ ಸ್ವಲ್ಪ ಅವರ ಮೇಲೆ ಕಲಿತಿದ್ವಿ ಅಂತ ಹೇಳಿ ಬರ್ತಾರೆ ಆಚಾರ್ಯ ಸಂಗಮ್ಯ ಅಲ್ಲಿಯೂ ಕೂಡ ಅವನು ಬಂದು ಹೇಳುವುದೇ ಗೊತ್ತಾ ಪಾಂಡುಪುತ್ರ ಅಂತ ಕರೀತಾನೆ ಬರೇ ಆಚಾರ ಶ್ಲೋಕ ಆಗಿದೆ ನೋಡಿ ಮಾಡಿದ ಆ ಶ್ಲೋಕದಲ್ಲಿ ಬೇರೆ ಆ ಶ್ಲೋಕ ಶಬ್ದಗಳನ್ನು ಪೂಜಿಸಿದ ರೀತಿ ಅದ್ಭುತ ಅದರೊಂದು ಕ್ರಿಯೆ ಆಡುತ್ತೆ ಪಾಂಡು ಪುತ್ರ ಆಚಾರ್ಯ ಮತೀಂಚಮ್ ಪಂಡುಪುತ್ರ ಪಾಂಡವ ಸೇನೆಯನ್ನು ನೋಡಿ ಎಂತ ಹೇಳಬೇಕು ಅವನು ಹೇಳುದು ಪಂಡುಪುತ್ರ ಆಚಾರ್ಯ ಅಂತ ನೀವು ಪಾಂಡವರ ಆಚಾರದು ಅವರೀಸಾಚಾರಿಗೆ ಒಂದು ಕಣ್ಣಿನಿಂಟ್ ಹೇಗೆ ದೋಣಾಚಾರ್ದು ಅವರನ್ನು ಸಂಬೋಧನೆ ಮಾಡುವಾಗ ನೀವೇನು ಕೇಳ್ತೀರಿ ನನ್ನ ಮಾತು ನೀವು ಒಳಗಿದ್ದು ಪಾಂಡವರ ಆಚಾರು ನಮ್ಮನೇಲಿ ಊಟ ಒಳೆಯಿಂದ ಆಗಿ ಸಾಕಾರ ನೀವು ನಮ್ಗೂ ನಮಗೂ ದೂರವಾಗಿ ಆಚಾರು ನಿಮ್ಮನ್ನು ನಂಬಿಕೊಳ್ಳುದಿಲ್ಲ ಶಬ್ದದಲ್ಲೇ ಆದ್ರೆ ಪಾಂಡವಪುತ್ರ ನಮ್ಮ ಆಚಾರ್ಯ ಪಾಂಡವರ ಆಚಾರ್ಯ ಅಂದ ಅವನು ಏನಲ್ಲಿ ಅವರ ಮನಸ್ಸಿಗೆ ನೋಡಿ ಇಷ್ಟು ಧೈರ್ಯವಾಗಿ ನಮಗೆ ಅನ್ನೊಂದ ಶೋಧಿ ಸಿನಿ ಇದೆ ಪ್ರಪಂಚದ ವೀರದೆಲ್ಲ ಮಕ್ಕಳಿಗೆ ಈ ಭೀಮಾರ್ಜುನರು ಯಾವ ಲೆಕ್ಕ ಅಂತ ಹೇಳಿದ್ರು ಹೇಳ್ತಾರೆ ಮಹೇಶ್ವಾಸ ಭೀಮಾರ್ಜುನ ಸಮಾ ಇತಿ ಇಲ್ಲಿ ಏನಾದರೂ ಇಲ್ಲಿ ಮಾತಾಡುವ ದುಳಿಯೋಡಿ ಯಾವಾದರೂ ಒಬ್ಬ ಮನುಷ್ಯ ಮಾನಸಿಕವಾಗಿ ಕುಸಿದಾಗ ಯಾವುದರ ಬಗ್ಗೆ ಹೆದರಿಕೊಂಡಿದ್ದಾನೋ ಅದೇ ಎಲ್ಲ ಕಡೆ ಕಂಡು ಹಾಗೋತ್ರ ಹೇಳ್ತಾರೆ ಕಂಷನಿಗೆ ಎಚ್ಚರದಲ್ಲಿ ಕನಸಲ್ಲಿ ಕನಸಿದ್ದು ಕೃಷ್ಣ ಕನಸು ಬಿಡುವುದು ಹೆದರಿಕೃಷ್ಣನದೇ ಇದ್ರೆಯಲ್ಲೂ ಕೃಷ್ಣನ ಬಗ್ಗೆ ಕನಸು ಬೀಳ್ತಿತ್ತು ಎಚ್ಚರದಲ್ಲಿಯೂ ಎಲ್ಲಿ ಆದರೆ ಕೃಷ್ಣ ಕಾಣಿಸು ಹಾಗೆ ರಾಮನ ಯುದ್ಧ ಮಾಡುವಾಗ ಸೀತೆ ಎನ್ನು ಕೇಂದ್ರ ಯುದ್ಧಕ್ಕೆ ತೊಡಗಿದಾಗ ರಮಸ್ಪರ ತರಡೋ ವಿರಾಮ ರಮಸ್ಪರಂ ದಕ್ಷಿ ವಿಜಿಕ್ಷು ರಾಮ ಎಲ್ಲರೂ ಮಾಡಿದ್ರು ರಾಮನ ಮಂಗಗಳ್ರು ರಾಮನ ಸೈಕಾಲಜಿ ಪ್ರತಿಯೊಬ್ಬರು ರಾಮನ ಬಂದ್ಬಿಟ್ಟ ನಾನು ಇದನ್ನು ನಿಂತಿದ್ದಾನೆ ಆ ಯೂನಿ ಇಲ್ಲಿ ಎಲ್ಲ ಕೂಗಿದ್ದಾರೆ ಎಲ್ಲರೂ ಭೀಮಾರ್ಜುನ ಸಮಧಿ ಎಷ್ಟು ಕುಕ್ಕಿದೆ ಒಳಗಿನ ಸೈಕಾಲಜಿ ಎಲ್ಲರೂ ಭೀಮಾರ್ಜುನ ಮಾತಾಡ್ತಾ ಇದ್ದಾರೆ ಒಬ್ಬನೇ ಭೀ ಒಬ್ಬನ ಅದೇ ಭೀಮಾರ್ಜುನ ಸಮಧಿ ಇಲ್ಲಿ ಎಲ್ಲ ಭೀಮಾರ್ಜನ ಸಮಾಜಿದ್ದಾರೆ ನೋಡಿ ಮೊದಲ ಆಗಿದೆ ಮಾತಿನಲ್ಲಿ ನೋಡಿ ಆ ಸೈಕಾಲಜಿ ಹೇಳಿ ಅಂತ ಎಲ್ಲರೂ ಭೀಮಾರ್ಜನದ ತುಳಿಯರು ಪ್ರತಿಯೊಬ್ಬರು ಯಾರಿಲ್ಲ ಅವರ ಹೆಸರು ಹೇಳ್ತಾನೆ ನೋಡಿ ಆ ಹೆಸರು ಹೇಳುವುದಿಲ್ಲ ಕೂಡ ಒಂದು ಸೈಕಾಲಜಿ ಆ ಇನ್ನೊಂದು ಕ್ರಮ ಏನು ಬೇಕಾದ ಅವನ ಹೆಸರು ಹೇಳ್ತಾನೆ ಎಷ್ಟು ಮಂದಿ ಹೆಸರು ಹೇಳ್ತಾನೆ ಗೊತ್ತ ಅವರು ಪಾಂಡವರ ಕಡೆಯಲ್ಲಿ ಏಳು ಅಕ್ಷೋನಿಯರು ಇವರ ಕಡೆಯಲ್ಲಿ ಹನ್ನೊಂದಿರು ಹಾಗಾಗಿ ಕನಿಷ್ಠ ಅವರ ಕಡೆಯಲ್ಲಿ ಏಳು ಜನ ಇವರ ಕಡೆ ಜನ ಲೈಕ್ತ ಹೇಳ್ಬೇಕಾದ ಮುಖಂಡರನ್ನ ತಿರುವು ಗೀತೆಯಲ್ಲಿ ನೋಡಿ ಪಾಂಡವರ ಕಡೆಯಲ್ಲಿ ಹನ್ನೊಂದು ಜನ ವೀರ ಹೇಳ್ತಾನೆ ತಮ್ಮ ಕಡೆಯಲ್ಲಿ ಏಳು ಜನ ವೀರ ಹೇಳ್ತಾನೆ ಇವ ಅವನು ನಾನು ಎಷ್ಟು ಅಪ್ಸೆಟ್ ಆಗಿದೆ ಎಷ್ಟು ಗೊಂದಲಾಗಿದ್ದಾನೆ ಹನ್ನೊಂದು ಜನ ಹೆಸರನ್ನು ಹನ್ನವರ ಕಡೆ ಹೇಳ್ತಾನೆ ತಮ್ಮ ಕಡೆಯಲ್ಲಿ ಏಳು ಜನ ಹನ್ನೊಂದು ಜನರ ಆಯ್ಕೆಯಲ್ಲೂ ಒಂದು ಸೈಕಾಲಜಿ ಯಾರೇ ನಾವು ವೀರಾನಃ ವಿರ ದುಪದಿ ಮಹಾರ್ಹ ಋತಕೇತು ಚೇಕಿದಾನಹ ಕಾಟಿರಾಜ್ತೀವಿ ವೀರವನ್ ಕುರುಜಿ ಕುಂದಿಭೋಜ ವೈದ್ಯ ನರಗುಂಡವಹ ಯುದ್ಧ ವಿದಹ ಉತ್ತಮಭೋಜಾಸ್ತಿ ವೀರವ ಹನ್ನೊಂದು ಮಂದಿ ಹೆಸರು ಹೆಚ್ಚು ಮೊದಲು ಹೇಳುವುದು ಅವನು ಇಧಾನ ಅಂದ್ರೆ ಸಾತ್ವಿಕೆ ಈ ಹೆಸರಲ್ಲಿ ಯಾಕೆ ಹೇಳ್ತಾನೆ ಅಂತ ನೀವು ಗಮನಿಸಬೇಕು ಅವನು ಹನ್ನೊಂದು ಹೆಸರು ಈ ಎಲ್ಲ ನಮ್ಮ ಕೈಯ ಬರಬೇಕಾಗಿದ್ದವರು ತಪ್ಪಿ ಆ ಕಡೆ ಒಂದು ದುಃಖ ಇದೆ ಸಾತ್ವಿಕೆ ಒಂದು ಉದ್ದೇಶ ಏನು ಅಂದ್ರೆ ಇರೀ ನಮ್ಮ ಕಡೆಗೆ ಬರಬೇಕು ಅದಕ್ಕೆ ಅವನೊಂದು ವ್ಯವಸ್ಥೆಯೂ ಮಾಡಿದ್ದ ಬಲರಾಮ ಬಲರಾಮನ ಶಿಷ್ಯತ್ವ ವಹಿಸಿ ಬಲರಾಮನ ಕೈಯಲ್ಲಿ ರಾಜಭವನ ಅಭ್ಯಾಸ ಮಾಡಿದ್ದ ದುರ್ಯೋಧನ ಮತ್ತು ದುರ್ಯೋಧನನ ಮೇಲೆ ಬಲರಾಮನಿಗೆ ವಿಶೇಷವಾದ ಪ್ರೀತಿ ತುಂಬಾ ಪ್ರೀತಿ ಆ ಕೃಷ್ಣನ ಹೆದೇ ಒಂದು ಬಲರಾಮರ್ ಮಾಡುತ್ತಿಲ್ಲ ಹೋಗಿದ್ರೆ ಬಲರಾಮ ಕಡೆ ನಿಂತು ಬಿಟ್ಟಿದ್ದ ಬಲರಾಮಧನ ಕಡೆ ನಿಂತು ಬಿಟ್ಟಿದ್ದ ತುಂಬಾ ಪ್ರೀತಿ ಬಲರಾಮ ಮಾತು ಕೊಟ್ಟಿದ್ದ ದುರ್ಯೋಧನೆಗೆ ನನ್ನ ತಂಗಿ ಸುಭದ್ರೆಯನ್ನು ನಿನಗೆ ಮದುವೆ ಮಾಡಿಕೊಡ್ತು ಹುಡುಗಿಯಂತ ಹೇಳೇ ಇಲ್ಲ ತೀರ್ಮಾನೆ ಸುಭ್ರೆ ನಿನಗೆ ಮನೆ ಮಾಡಿ ಕೊಡ್ತೇನೆ ಮಾತುಕತೆ ತನ್ನ ಕಡೆಗೆ ಸುಭದ್ರೆ ಅರ್ಜುನನನ್ನು ಮದುವೆ ಮಾಡಿಕೊಡಬೇಕು ಅಂತ ಬಯಸ್ತಾರೆ ಅಂತ ಕೃಷ್ಣ ತಪ್ಪಿಸಿ ಅರ್ಜುನ ಜತೆಗೆ ಕಳಿಸಿಕೊಟ್ಟು ಇಲ್ಲದಿದ್ದರೆ ಬಲರಾಮ ಸುಭದ್ರ ದುರ್ಯೋಧನೆ ಕೊಟ್ಟು ಮದುವೆ ಮಾಡಿಕೊಳ್ಳುವುದು ನಿರ್ಮಾಣ ಹಾಗಾಗಿ ಬಲರಾಮ ಅಂತ ಹೋಗಿ ಕೇಳುವುದು ಇಡೀ ಯಾರುವೆ ನಮ್ಮ ಕೊಡಬೇಕು ಅಂತ ಕೇಳು ಈ ಸಾಧಿಕೆ ಎಲ್ಲ ನಮ್ಮ ಕಡೆ ಬಂದ್ಬಿಡ್ತಾರೆ ಎಲ್ಲ ಯಾರ ತನ್ನ ಕಡೆಗೆ ಬರುತ್ತೆ ಅಂತ ಅವ್ರು ಲೆಕ್ಕಾಚಾರ ಹಾಕಿದ್ದ ಹಾಕಿ ಹೋಗಿದ್ದ ಕೂಡ ಹೋಗಿ ಬಲರಾಮನ ಹತ್ರ ಕೇಳಿದ್ರೆ ಕೂಡ ನಿಮ್ಮ ಸಹಕಾರ ನಿಮ್ಮ ಶಿಷ್ಯನ ನಿಮ್ಮ ಸೇನೆ ಎಲ್ಲ ನಮ್ಮ ಕಳಿಸೋದಕ್ಕೆ ನೀವು ನಮ್ಮ ಕಡೆ ಬರಬೇಕು ಅಂತ ಬಲರಾಮನು ಕರವರ ಕಡೆ ಬರ್ತಾನೆ ತಿಳ್ಕೊಂಡಿದ್ದವನು ಆಗಿದ್ರೆ ಒಳ್ಳೆ ಸ್ವಾರ್ಥವಾಗಿತ್ತು ಪಾಂಡವ ಕಡೆ ಕೃಷ್ಣವರಾಮಕೊಂಡು ಹೋಗಿತ್ತು ನೀವು ಕಡೆ ಹೋಗಿ ನೀವು ನಮ್ಮ ಕಡೆ ಬರಬೇಕು ನಿಮ್ಮ ಯಾವ ಸೇನೆ ನಮ್ ಕಡೆ ಬರಬೇಕು ಅಂತ ಬಲರಾಮನಿಗೆ ಕೃಷ್ಣ ನಾನು ಎದುರು ಹಾಕಿಕೊಳ್ಳುವ ಧೈರ್ಯ ಇಲ್ಲ ಅವನು ಹೇಳ್ತಾನೆ ನನಗೆ ನಿಮ್ಮ ಪ್ರೀತಿ ಇದೆ ನನ್ನ ತಮ್ಮನ ನೆರವು ಪ್ರೀತಿ ಇದೆ ನನ್ನ ತಮ್ಮ ತಂಡವರು ಕಡೆ ಇದ್ದಾನೆ ಆದ್ದರಿಂದ ನನ್ನ ಪಾಂಡವರ ಕಡೆಗೂ ಹೋಗುದಿಲ್ಲ ನಿಮ್ಗೆ ಯುದ್ಧ ಮುಗಿದ ತೀರ್ಥ ಯಾವ ಕೆಲಸ ಮಾಡ್ತಾರೆ ಇಲ್ಲ ಯಾವ ನೀವು ಸಿಗಲಿಲ್ಲ ಕಡೆ ಯಾವ ಸೇನೆ ಇಷ್ಟ ಾಗ ಕೃತವರ್ಮ ಬಂದ ಪ್ರಾತಿ ಯಾಕೆ ಹೋದ ಕೃತವರ್ಮ ಕೈ ಬಂದ ಅದು ಯಾಕೆ ಗೊತ್ತೋ ಇದು ಒಂದೊಂದರ ಹಿಂದೆ ಯೋಚನೆ ಮಾಡಿದ್ದು ಬಹಳ ರೋಚಕ ಕೃತವರ್ ಎಲ್ಲ ಪ್ರತಿಯೊಂದರ ಹಿಂದೆ ಒಂದು ಸಣ್ಣ ಇತಿಹಾಸ ಇರುತ್ತದೆ ಗೃಹ ಕಲ ಹಂತಕಲ ಮನೆ ಮಾತೆಯ ಸತ್ಯಭಾವನೆಯನ್ನ ಮದುವೆ ಮಾಡಿಕೊಳ್ಳಬೇಕು ಅಂತ ಆಸೆ ಅವರಿಗೆ ಸಿಗಲಿಲ್ಲ ಅಲ್ಲ ಕೃಷ್ಣ ಮದುವೆ ಮಾಡಿಕೊಂಡು ಆ ಶೋಭಕ್ಕೆ ಹಾಕೋದ ಸಂಗತಿಲ್ಲ ಇರ್ತಾವೆ ದೊಡ್ಡ ಇತಿಹಾಸ ಅದರ ದೊಡ್ಡ ಇತಿಹಾಸದ ದೊಡ್ಡ ವ್ಯಕ್ತಿಗಳ ವರ್ತನೆ ಹಿಂದೆ ಸಣ್ಣ ಸಣ್ಣ ಸಂಗತಿ ಇರ್ತವೆ ಅದನ್ನ ಯಾರೂ ಗಮನಿಸೋದಿಲ್ಲ ಕೃತವಾದ ಮನೆಗೆ ಸತ್ಯ ಮಾಡ್ಕೋಬೇಕು ಅಂತ ಆಸೆ ಇತ್ತು ಅವರು ಸಿಗಲ್ಲ ಕೃಷ್ಣನ ವಿರುದ್ಧ ಬೈಕ್ ಅವರ ಕಡೆ ಎದುರಲ್ಲಿ ಕೃಷ್ಣದ ವಸತಿ ಅವನು ಅಲ್ಲಿ ಅಂತ ಯಶವಾದ ನಾನು ಮದುವೆ ಆಗಬೇಕು ಅಂತ ಬಯಸಿದ ಹುಡುಗಿಯಲ್ಲ ಇವ್ನು ಮದುವೆ ಆಗಲ್ಲ ಅದಕ್ಕೆ ಏನು ಮಾಡಿದ ಅದೇವರ ಕಡೆ ಹೋಗೋಣ ಹಾಗೆ ಅವನೊಬ್ಬ ಆಗಿ ಹೋದ ದೀವಿಧಾನಿಕಿ ಕೃಷ್ಣನ ಕಡೆಯನ್ನು ಪಾಂಡವ ಕಡೆಗೆ ಬಂದ ಬಲರಾಮನ ಯಾರು ವರ್ಷ ಬಂದಿದ್ದ ತನ್ನ ಕಡೆಗೆ ಬರಬೇಕಿದ್ದು ನಮ್ಮ ಗುರುಗಳು ಕೈಗೊಂಡಿಜಿ ಆಯಿತು ಎರಡನೇ ವಿರಾಟ ವಿರಾಟ ಯಾವತ್ತೂ ಜಲಾಸಂಧನ ಕರೆಗಿದ್ದವು ಕೀಚಕ ಈ ವರ್ಷ ಕಾಲೂ ಜಲಸನ ಕಡೆಗಿದ್ದವ ಕೀಚಕ ಕಾಯಿಲೆ ಖಂಡಿತವಾಗಿ ಕೌರವರ ಕೈ ಬರ್ತಿದ್ದು ವಿರೇನೆ ಮತ್ತು ಕೀಕ ಆ ಕೀಶದ ಒಬ್ಬ ತಾಯಿ ಬಗ್ಗೆ ಈ ವಿಧಾನ ನಮ್ಮ ಕೈಗಟ್ಟಿದ್ದಲ್ಲ ಇದೆಲ್ಲ ಒಂದೊಂದು ಹೆಸರು ನೀಡುವುದು ಗತಿ ಇದೆ ಈ ವಿಧಾನ ವಿರಾಟ ಆದರೆ ರೂಪದನು ಹಾಗೆ ದ್ರೌಪದಿಯನ್ನ ಪಂಡವರು ಮದುವೆ ಯಾರದ ಇರುತ್ತಿದ್ರೆ ದ್ರೂಪದ ಜಲಾಸಂಧ ಕೌರವರ ಅವನು ಹಿಂದೆ ದ್ರೋಮಚಾರ್ಯೂ ರೋಧ ಇರಲಿ ಆ ರೋಧ ಎಲ್ಲ ಬೆಳೆದದ್ದು ಪಂಡವರಿದ್ದಾಗಿ ಇವರಿಗೆ ರೂಪದಿರಲಿಲ್ಲ ಭ್ರಷ್ಟಕ್ಕೆ ಬಹು ನಾಲ್ಕನೇ ಅವನು ಭ್ರಷ್ಟಕ್ಕೆ ಶಿಶು ಮೇನ್ ಎಷ್ಟು ದುಃಖ ನೋಡಿ ಶಿಶುಪಾಲವನ್ನು ಕೊಂದವನ ಕೃಷ್ಣ ಶಾಸ ಮೊದಲ ನೆನಪದ ಕಾಶಿ ರಾಜ ಅಂದ್ರೆ ಇಬ್ರು ರಾಜ ನೋದು ಗೊತ್ತಾಗಲ್ಲ ಪ್ರಾಯ ಒಬ್ಬನೇ ರಾಜ ಆಗಿದ್ದರೆ ಬ್ರೀವರ್ಧನ ಹೋದ್ರೆ ನೀವು ಚಿನ್ನಮಾನ ನೋಡ್ರಿ ಇಬ್ಬರು ಒಬ್ಬ ಕಾಶಿರಾಜನ ಮೊದಲು ಇಬ್ಬರ ಮದ ಒಬ್ಬರ ಭೀಮತೆ ನಡುವೆ ಆಗಿದ್ದ ಕಾಳಿಯಿಂದ ಹೆಸರು ಮತ್ತೊಬ್ಬ ಹೆಸರು ಗೊತ್ತಿಲ್ಲ ದುರ್ಯೋಧನ ಹೆಂಡತಿಯ ಹೆಸರೇ ಗೊತ್ತಿಲ್ಲ ಮಾನವ ಎಲ್ಲರೂ ಹೇಳ್ತಾರೆ ಅದು ಯಾರೋ ನಮ್ಮ ಕಡೆ ಮಾಡಲ್ಲ ಮಾಡಿ ಹೋದರೂ ನನಗೆ ಗೊತ್ತಿಲ್ಲ ಇಬ್ಬರು ಒಬ್ಬನೇ ತಂದೆ ಮಕ್ಕಳ ಪ್ರಯ ಕಾಶಿ ರಾಜನ ಮೊದಲು ಕಾಶಿರಾಜನವರು ಭೀವನ ಹೆಸರು ಇಬ್ಬರು ಮರೆಯಲುಬ್ರೆ ನಮ್ಮ ಕಡೆ ಮಾತು ಸಾಧ್ಯ ಕಾಶಿರಾಜ್ ಕಡೆ ಹೋಗುದರಬಾರಿತು ನನ್ ಕಡೆಗೆ ಬರಬೇಕಾಗಿದ್ದವ ಆ ಕಡೆ ಬಂದಲ್ಲ ಕೈ ಕುರುಜಿ ಕುಂತಿ ಹೋಗುತ್ತೆ ಮತ್ತಿಬ್ರು ಕುಜಿಟ್ಟು ಕುಂತಿ ಹೊಂತಿ ಹೊರ ಕುಂತಿಯ ಸೋಲರು ಕುಂತಿ ಅದವರ ಮಹೆ ನಿಜ ಹೊಸದೇವನ ತಂಗ ಕುಂಚಿ ಮೃಹದ ರಾಜನಿಗೆ ದತ್ತಕ್ಕೆ ಬಂದವಳು ಇಲ್ಲಿಗೆ ರಥಕ್ಕೆ ಬಂದು ಇಷ್ಟೇ ಅಭ್ಯಾನದ ಕುಂಚಿ ದೇಶದ ರಾಜರು ಕೌರ್ವರಿಗೆ ವಿರೋಧ ಕಲಿಸಿರ್ಲಿಲ್ಲ ಮತ್ತೊಬ್ಬ ಶ್ರೀ ನರೇಶ ಸೈದ್ಯಾಸ ನರಕೊಂಡವ ಶ್ರೀ ದೇಶದ ರಾಜ ಶ್ರೀ ಚಕ್ರವರ್ತಿ ವಂಶದಲ್ಲಿ ಬಂದವ ಅವರದ್ದು ಕತೆ ನಿಜ್ವಾದ್ರೆ ಅವನು ಹಿಂಗೆ ಮಾಡಬಹುದರ ಕಡೆ ಮಾಡಿ ಕಂಡುಬಹುದು ಒಂದು ಕಥೆ ನರದಿರಬೇಕು ನಮಗೆ ಶ್ರೀ ಶೈದ್ಯನ ಮಗ ಕೋಟಿ ರಾಶಾಕೋ ಬೀದ ಅವರು ಜಯ ಗ್ರಹುದು ಜಯ ಗ್ರಹ ದುರ್ಯೋಧನ ಮೀಗಂಡ ಹಾಗಾದ್ರೆ ಶ್ರೀ ಶ್ರೀ ಶೈದನ ಕೋಟಿ ಕಾರ್ಯ ಬದುಕಿದ್ದೆ ಶ್ರೀ ಸೈನ್ಯ ನೋಡ್ ಬರ್ತಿತ್ತು ಅವರು ಇದ್ರೆ ಅವನು ಅದು ಎಂತಹ ಬಂದವರ ಕಡೆಗೆ ಕೋಟಿ ಕಾಶಿಕನ ಬಾಂಡವರು ಕೊಂಡಿತು ಅಂತ ಕೋಟಿ ಕಾಶವ್ರ ಕಡೆಗೆ ಯಾಕೆ ತಂದದ್ದು ಅವರು ಕಾರಿನಲ್ಲಿ ಇದಾರೆ ಈ ಜಯದ್ರಸ ಮತ್ತು ಕೋಟಿ ಕಕ್ಷಿಯೊಂದು ಸ್ವಯಂವರ ಹೋಗ್ತಾ ಇದ್ದು ಸ್ವಯಂ ಮದುವೆ ಅವರೊಂದು ರಾಜಕುಮಾರ ಇವರಿಗೆ ಮದುವೆ ಆಗಿದೆ ಮಕ್ಕಳು ದೊಡ್ಡದಾಗಿ ಮಕ್ಕಳಿಗೂ ಮದುವೆ ಆಗುವ ವಯಸ್ಸಾಯಿ ಪ್ರಯಾಣ ಮಕ್ಕಳು ಕೆಲವು ಇದು ಆಗಿರಬಹುದು ಅವರು ಇನ್ನೊಂದು ಮಜ ಆಗಾರ ಯಾಕೊಂಡು ಸ್ವಯಂ ಮರ ಕೊಟ್ಟು ಸ್ವಯಂ ಹೋಗುವಾಗ ತಾಳಗಡೆ ಹೋಗುವಾಗ ದ್ರೌಪದಿಯನ್ನು ನೋಡಿದ್ರು ದೌಪಪದಿ ಗೊತ್ತಿಲ್ಲ ಇವರಿಗೆ ಇದು ಹೆಚ್ಚು ಮಾಡುವ ಅಲ್ಲಿ ಸ್ವಯಂ ಹೋಗಬಹುದು ಅಲ್ಲಿ ನಮಗೆ ಮನೆ ಹಾಕ್ತಾ ಇರೋದ್ರಿಂತ ಗ್ಯಾರಂಟಿ ಇಲ್ಲ ಯಾರು ಮಳೆ ಹಾಕುವುದು ಅದು ಅಂತ ಇವರನ್ನ ಹಾರಿಸಿಕೊಂಡು ಗ್ಯಾರಂಟಿ ಆಯಿತಲ್ಲ ದ್ರೌಪದಿಯನ್ನು ಹಾರಿಸಿಕೊಂಡು ಹೋಗಿದ್ದಾರೆ ಆರೋಗ್ಯ ಓಡಿ ಬಂದು ಪ್ರೋಟಗಾರನ್ನು ಕೊಡ ಜಯಕೃಷ್ಣನ ಕೊಲ್ತಾಗ ಧರ್ಮರಾಜ್ ನಮ್ಮ ತಂಗಿಗಂಡ್ ಕಳಿಸಿ ಈ ಪ್ರಸಂಗ ನಡೆದೇ ಬಂಡವಾಳ ಆಮೇಲೆ ವಿಧಾನಿಸಬೇಕ ಉತ್ತಮ ಜಾಸ್ತಿ ದ್ರೌಪದ ಯಶೋಧರಾಜರ ಮಕ್ಕಳು ಹಾಗಾಗಿ ಇವೆಲ್ಲ ಸಂಬಂಧದ ನಿಮಿತ್ತವಾಗಿ ಆಟ್ರೆ ಇದು ಈ ಸಂಬಂಧ ಬೆಳೆದೇ ಇರ್ತದೆ ಹಿಂದಿನ ರಾಜಕೀಯ ಇರಿದ್ರೆ ಅದೇ ಕೀಚಕ ಅದೇ ಜಲಾಸಂಧ ಆ ಋತುಗಳಲ್ಲಿ ಇದ್ರೆ ಇವರೆಲ್ಲ ನಮ್ ಕಡೆ ಬರುವುದು ಆಗಿಲ್ಲ ಕರೆ ಬರಬೇಕು ಜಲಾಸಂಧ ಆ ಕಾಲದಲ್ಲಿ ಈ ಜಲಾಸಂಧ ಬಹಳ ಪ್ರಬಲ ರಾಜನಾಗಿದ್ದ ದೇಶದಲ್ಲಿ ಯಾರೂ ಅವರಿಗೆ ನಿಲ್ಲವಿಲ್ಲ ಸೊಪ್ಪು ಹಾರದೆ ಒಂದು ವಂಶ ಭೀಷ್ಮಾಚಾರ್ಯರ ಪ್ರೇಮ ಕುರುವ ಸ್ವಲ್ಪ ಬಲಿಸಲಾಗಿದ್ದು ಜನಾರಂಧನಿಗೆ ಸೊಪ್ಪು ಹಾಕಲಿಲ್ಲ ಆ ಭೀಷ್ಮಾಚಾರ್ಯರು ಆದರೆ ಭೀಷ್ಮಾಚಾರ್ಯ ಜನಾಸಂಧನ ಎದುರು ಹಾಕೊಳ್ಳುವ ಧೈರ್ಯ ಇಲ್ಲ ಜನಾರಸಂಧಾನಕ್ಕೆ ಭೀಷ್ಮಾಚಾರ್ಯ ಎದುರು ಹಾಕೊಳ್ಳುವ ಧೈರ್ಯ ಇಲ್ಲ ಅವರ ಒಪ್ಪನ್ನು ಮಾಡಿಕೊಂಡಿದ್ದ ಭೀಮಾಚಾರ್ಯರು ಜನಾಸಂಧಾನ ನಾವು ನಿನ್ನೆ ಸುದ್ದಿ ಬರೋದಿಲ್ಲ ನಿನ್ನ ಸುದ್ದಿ ಬರಲಿಲ್ಲ ಒಂದು ರಾಜರವರು ಕರೆತಾರೆ ಭೀಷ್ಮಾಚಾರ ಯಾರ ಎದುರು ಹಾಕೊಂಡು ತೊಂದರೆ ಆಗಬಾರ್ದು ಮದುವೆ ಮಾಡಿದೆ ಜರಸೆಲ್ಲ ತಿಳು ಮಾಡಿಬಿಟ್ಟು ಕೃಷ್ಣ ಈಗ ಲೇಖನಕಾರರಿಗೆ ಬರಬಿಟ್ಟು ಬೇರೆ ರೀತಿಯ ದಕ್ಷ ರಾಜಕೀಯದಲ್ಲಿ ದೇಶದ ರಾಜಕೀಯ ಹೊಸ ತಿರುವು ಬಂದು ಬಿಟ್ಟು ಕೃಷ್ಣ ಇದನ್ನು ಮಾಡಿಕೊಂಡು ಈ ಮಂದಿರ ಹೆಸರು ಹೇಳ್ತಾನೆ ಅವನು ಹೇಳಿದ ಹೆಸರು ವಿಧಾನ ವಿರಾಟ ದೃಪದ ದೃಶ್ಯಕೇಟು ಚೈಟಿದಾನ ಕಾಶಿರಾಜ ಕುರುಚಿತು ಗುದ್ದಿಭುಜ ಶೈತ್ಯ ಯುದ್ಧ ಉತ್ತಮ ಹನ್ನೊಂದು ಜನರ ಹೆಸರು ಹೇಳಿದ ಪಾಂಡವರ ಕಡೆಯಲ್ಲಿ ಇಲ್ಲಿಯೇ ಮುಗಿಯಲಿಲ್ಲ ಅವರು ಮತ್ತೆ ಹೇಳ್ತಾರೆ ಸೌಹೃದ ದೌಬಳಿ ಸರ್ವೈವನಾರತ ಇಷ್ಟು ದೊಡ್ಡ ಇರೋಲ್ಲ ಮಕ್ಕಳ ಹೆಸರು ಹೇಳ್ತಾರೆ ತಮ್ಮ ತನ್ನ ತಮ್ಮಂದಿರ ಹೆಸರು ಆಗಿಲ್ಲ ಮಕ್ಕಳ ಹೆಸರು ಹೋಗಿಲ್ಲ ಮಕ್ಕಳು ಮತ್ತು ಸುಭದ್ರೆಯ ಮಗ ಆರು ಜನ ಮಕ್ಕಳ ಹೆಸರು ಹೇಳ್ತಾರೆ ಅವರು ವಿಮಾನ ನಿರ್ಮಾಣ ಭಾರತವನ್ನು ತಂದ್ಬಿಡ್ತಾರೆ ಅವರು ವಯಸ್ಸು ಗೊತ್ತೋ ದೇವರು ಬೇಕು ಯುದ್ಧರಂಗದಲ್ಲಿ ಬಂದು ನಿಂತು ಹುಡುಗ ಸುಭದ್ರೆಯ ಮಗ ಅಭಿಮನ್ಯ ವಯಸ್ಸು ಹದಿನಾರು ಹದಿನಾರು ದಿವಸ ಆಂಧ್ರ ಭೀಮಸೇನ ಮದ ಪಂಡ ದ್ರೌಪದಿ ಐದರ ಮಕ್ಕಳು ಧರ್ಮರಾಜನಿಗೆ ದ್ರೌಪದಿಯನ್ನು ಹುಟ್ಟಿದ ಮಗ ಪ್ರತಿ ಭೀಮಸೇವನಿಗೆ ದೌಪದಿಯಿಂದ ಹುಟ್ಟಿದ ಮದ ಸುತ ಎಲ್ಲ ನಾವು ಯಾಕೆ ಹೆಸರು ಈ ಫ್ರೆಂಡ್ ಆಧದಲ್ಲಿ ಹೆಸರುಗಳಿವೆ ಶ್ರತ ಸೋಮ ಅಂತ ಏನೇನೋ ಹೆಸರು ಪ್ರಕಟ ಒಂದರ ಹೆಸರು ಸುತ ಅಂದ್ರೆ ದ್ರೌಪದಿಯಿಂದ ಅರ್ಜುನನಿಗೆ ಹುಟ್ಟಿದ ಮಗ ಶ್ರುತ ನಕುಲನಿಗೆ ದ್ರೌಪದಿಯಿಂದ ಹುಟ್ಟಿದ ಮಗ ಶತಾನೀಕ ಸಹದೇವನಿಗೆ ದ್ರೌಪದಿಯಿಂದ ಹುಟ್ಟಿದ ಮಗ ಶ್ರುತಕರ್ಮ ಇವರು ಐದು ಜನ ದ್ರೌಪದಿಯ ಮಕ್ಕಳು ಅದರಲ್ಲಿ ಪ್ರತಿವಿಂಧ್ಯಾಧ್ಯ ಮಗನಿಗೆ ಹದಿನೆಂಟು ನಡೀತಾ ಇದೆ ಭೀಮಸೇನ ಮಡಿಗೆ ಹದಿನೇಳು ಅಭಿಮನ್ಯಿಗೆ ಮತ್ತು ಹುಟ್ಟಿದ ಮಗ ಶ್ರುತ ಕೀರ್ತಿಗೆ ಐದಾರು ತಿಂಗಳಲ್ಲೂ ಹದಿನಾರು ನಡೀತಾ ಇದೆ ನಕಲ ನಮ್ಮ ಕಡೆ ಹದಿನೈದು ಸಹ ಹದಿನಾಲ್ಕು ವರ್ಷ ಇನ್ನು ಮೇರ ಅಲ್ಲ ಮೈನರ್ಗಳು ಒಬ್ಬರು ಸಪ್ ಜಾಸ್ತಿ ನೀರಾದವರು ಅವರನ್ನೆಲ್ಲ ಹೇಳ್ತಾನೆ ಲೇಖಕ ಬರ್ತಾನೆ ಅವರು ಆರು ಜನ ಸೇರಿಸಿದರೆ ಹನ್ನೊಂದು ಆರು ಹದಿನೇಳು ಆಯಿತು ಮೊದಲು ತಮ್ಮ ಶಿಷ್ಯನ ಭೀಮರ ದ್ರೋಣಾಚಾರದ ಶಿಷ್ಯ ಧೃತ ಅವರನ್ನು ಸೀನಾ ಹೀಗೆ ಹನ್ನೊಂದು ಒಂದು ಹದಿನೆಂಟು ಅಂದ್ರೆ ಜಯರ ಸಂಖ್ಯೆ ಹದಿನೆಂಟರ ಜಯ ಜಯದ ಸಂಖ್ಯೆ ಹದಿನೆಂಟು ಜನರ ಹೆಸರನ್ನ ಪಂಡವ ಕಡೆ ಹೇಳ್ತಾರೆ ಆಮೇಲೆ ತಮ್ಮ ಕಡೆ ಹೆಸರು ಹೇಳುವ ಅಸ್ಮಕಂತೂ ವಿಶಿಷ್ಟಾಯೇ ನಮ್ಮ ಕಡೆಯಲ್ಲಿ ನೀವು ಕೇಳಿ ಹೇಳ್ತೇನೆ ಯಾರು ಭಗವಾನ್ ಭೀಸ್ಥ ಕೃಪಸ್ ತನಕ ಅಶ್ವ ವಿಕರಣ ಹೆಸರು ಆ ಏಳು ಲಕ್ಷಣ ಹನ್ನೊಂದು ಮತ್ತು ಹದಿನೇಳು ಕ್ಷೇತ್ರ ಹೇಳಿದರೆ ತಮ್ಮ ಹನ್ನೊಂದು ಲಕ್ಷದ ಹಿರಿಯ ಏಳು ಅದರಲ್ಲಿ ಏಳು ಅದು ಜನ ಅವರು ಸೇನಾ ವಿರುದ್ಧ ನಿಜವಾಗಿ ಕ್ಷತ್ರಿಯಲ್ಲ ಒಂದು ಭಾವನಾ ದೋಣಾಚಾರ ದ್ರೋಣಚಾರ ಭಾವನ ಧರ್ಮಚಾರ ಮತ್ತು ಅದರಲ್ಲೂ ಕಥೆ ಯಾರ ಬಗ್ಗೆ ನನಗೆ ಭರವಸೆ ಮೊದಲು ದ್ರೋಣಚಾರ ನೀವು ನಿಮ್ಮ ಅರ್ಜುನ ಪಕ್ಷಪಾತಿಗಳು ನಿಮ್ಮ ಪಠಶ ಅರ್ಜುನ ಅರ್ಜುನ ವಿರುದ್ಧ ನೀವು ಏನೋ ನನಗೆ ಗೊತ್ತಿಲ್ಲ ಮತ್ತೊಬ್ಬ ಭೀಷ್ಮಾಚಾರ್ಯ ಅವರ ಕಥೆಯ ಗೊತ್ತಾ ಇದರ ನಂತರ ಘಟನೆ ಅದು ಭೀಷ್ಮಚಾರ ಯುದ್ದಕ್ಕೆ ಸಿದ್ಧರಾಗುವ ಅಲ್ಲ ಧರ್ಮ ರಾಜ ಬಂದ ಪಾಂಡವರ ಕಲೀನ ಧರ್ಮರಾಜ ಭೀಷ್ಮಾಚಾರ್ಯ ನಮಸ್ಕಾರ ಮಾಡ ಎಲ್ಲರೂ ಹಾಗೆ ಹಿರಿಯ ಶತ್ರು ಪಕ್ಷವನ್ನು ಈಗಲೇ ಶರಣಾರ್ಥನಾದ ನಮ್ಗೆದ್ದೇ ಊಟ ಗೌರವ ತಗೊಳ್ಕೊಂಡು ಧರ್ಮ ನಮಸ್ಕಾರ ಮಾಡ ಏನಪ್ಪ ಧರ್ಮರಾಜನ ವ್ಯಕ್ತಿತ್ವ ನೋಡಿ ಅಭೂರವಾದದ್ದು ನಮಸ್ಕಾರ ಮಾಡಿ ಹೇಳ್ತಾನೆ ನಮಗೆ ನೀವು ಹಿರಿಯರು ಹಿರಿಯರ ವಿರುದ್ಧ ಹೋರಾಡಲು ನನಗೆ ಬೇಕಿಲ್ಲ ನಾನು ನಿಮ್ಮನ್ನ ಹಿರಿಯರಂತೆ ಗೌರವದಿಂದ ನೋಡಬೇಕು ನಿಮ್ಮ ಮುಂದೆ ಕಿರಿಯನಾಗಿ ಬದುಕಬೇಕು ಅಂತ ಬಯಸಿದೆ ಆದರೆ ಹಾಗೆ ಬದುಕಲಿಕ್ಕೆ ಬಿದ್ದಿಲ್ಲ ನೀವು ನಾವು ನಿಮ್ಮ ವಿರುದ್ಧ ಹೋರಾಡುವಂತೆ ಯುದ್ಧ ನಿರ್ಧಾರ ಮಾಡಿದವರು ಅದು ಬೀಳ್ತಾರೆ ನಿಮ್ಮಂತಹ ಹಿರಿಯರು ನೀವು ನಿರ್ಧಾರ ಮಾಡಿದ ಯುದ್ಧ ನೀವು ನನ್ನ ಮೇಲೆ ಹೇಳಿದ್ರಿ ಅದರಿಂದ ನನಗೆ ಯುದ್ಧ ಮಾಡ್ತಾ ಇದ್ದೀನಿ ಏ ಮಾಡಿದ್ರೆ ನೀವೇ ಯುದ್ಧ ಆಗುವಂತೆ ಮಾಡಿದವರು ನನಗೆ ಯುದ್ಧ ಬೇಕಿಲ್ಲ ನಿಮ್ಮನ್ನು ಹಿರಿಯರಂತೆ ನೋಡಿಕೊಳ್ಳಬೇಕು ಅಂತ ಬಯಸಿದೆ ಹಿರಿಯರ ಮೇಲೆ ಹಿರಿಯರ ವಿರುದ್ಧ ಯುದ್ದ ಮಾಡುವ ಆಗಾವಣ್ಣ ನೀವೇ ಕೂತು ನಿರ್ಮಾಣ ಮಾಡಿದಿರಿ ನನ್ನ ಮೇಲೆ ಯುದ್ಧವನ್ನು ಹೇಳಿದ್ರಿ ಆಯ್ತು ನೀವು ಹೇಳಿದ ಇಂಪು ನಾನು ಮಾಡಿದ್ರೆ ನನಗೆ ಆಶೀರ್ವಾದ ಮಾಡಿ ಸಾರಿಗೆ ಮಿಟ್ರು ಭೀಮ್ ಮಾತಾಡ್ತಾರೆ ಅರ್ಹತ್ಯವಾದಿತ್ತು ಇಷ್ಟರ ನನಗೆ ನಾನು ತಿಳ್ಕೊಂಡಿದ್ದೆಪ್ಪ ಏನೊಂದರೆ ನಾವು ಸಂಪತ್ತಿನ ಒಡೆಯವರು ದುಡ್ಡಿನ ಒಡೆಯರು ನಾವು ಈಗ ನನಗೆ ಗೊತ್ತಾಯಿತು ದುಡ್ಡಿನ ಒಡೆಯವರು ನಾವೆಲ್ಲ ದುಡ್ಡಿನ ದಾಸರು ನಾವು ಈ ಅರಮನೆಯ ಸಂಪತ್ತಿಗೆ ದಾಸನಾಗಿ ನನ್ನ ಕಳ್ಕೊಂಡೆ ನಾನು ನನ್ನ ಸ್ವಂತಿಗೆ ಕಳ್ಕೊಂಡೆ ಆ ಋನಕ್ಕೆ ವಲಯಾಗಿ ನಾನು ಏನೂ ಮಾಡದೆ ಹೋದ ತಪ್ಪು ಮಾಡಿದೆ ಇವಾಗ ಆ ಮನೆಯ ಅನ್ನಗೊಂಡ ರಣಕ್ಕೋಸ್ಕರ ಈ ದೇಹ ವಿದ್ಯೋಧನೆಗೋಸ್ಕರ ಹೋರಾಡುತ್ತೆ ಆದರೆ ಪ್ರತಿ ದಿವಸ ಬರುವಾಗ ದೇವರ ಪ್ರಾರ್ಥನೆ ಮಾಡ್ತೇನೆ ಹೀಮಂತ ಪಾಂಡವರಿಗೆ ದೇಗುರು ಪ್ರೌಢಕರೆಯ ಸೇನಾಪತಿ ಯುದ್ದಕ್ಕೆ ಬರುವಾಗ ದೇವರ ಪ್ರಾರ್ಥನೆ ಮಾಡಿದ್ರೆ ಪಾಂಡವರಿಗೆ ದೇವಾಲಯಿಸ್ತಾ ಈಗ ಧರ್ಮರಾಜ ಮೊದಲೇ ಭೀಮಾಚಾರನ್ನು ಸೂಚಿಸಿ ಮಾನಸಿಕವಾಗಿ ಪ್ರಥಮ ದಿವಸ ಕುಸಿದು ಹೋರಿದವರು ಪ್ರತಿ ದಿವಸ ಬರಗಾತೆಯ ಬರುವಾಗ ಪಾಂಡವರಿಗೆ ದೇಗುಲ ದೇವರನ್ನು ಕೇಳಿಸಬಾರವರು ಎಲ್ಲ ಅರ್ಥ ಸಾಧ್ಯ ವಿರುದ್ಧ ಹೋರಾಡಿದ್ದಾರೆ ಹಾಗಾಗಿ ಗೊತ್ತಾಗ್ತದೆ ಪಾಂಡವರು ಪೈಕಿ ಇವರು ಹಾಗಾಗಿ ಭವಾನ ಭೀಷ್ಮಶ್ಯೂ ಆರ್ನೂರು ವರ್ಷದ ಆಟಿದವರು ನಿಮ್ಗೆ ಇದ್ದ ಮಾಡ್ತಿರೋ ಗೊತ್ತಿಲ್ಲ ಭವಾನ ಭೀಷ್ಮಶ್ಯ ಮೂರನೇ ಹಣ ಕಾರಣ ನಿಜವಾಗಿ ಅವರನ್ನು ನಂಬಿದ್ದು ಕರ್ಣನನ್ನು ಬರನು ಪೂರ್ತಿಯಾಗಿ ಕರ್ಣನಲ್ಲಿ ಭರವಸೆಯ ತೀರ್ಮಾನ ಮಾಡಿದೆ ಸಭೆಯಲ್ಲಿ ದ್ರೌಪದಿಯ ವಸ್ತ್ರವನ್ನು ಎಳೆದ್ದು ಕೂಡ ಕರ್ಣ ಪ್ರಚೋದನೆಯಿಂದ ಸ್ವಂತೃದ್ಧಿಯಿಂದ ಕರ್ಣ ಯೋಜನೆ ಅವರ ಬಟ್ಟೆ ನಡೀತು ಅವರನ್ನು ಬತ್ತನೆ ಹಾಗೆ ಅವಮಾನ ಮಾಡಬೇಕು ಅಂತ ಕರ್ಣ ಪ್ರಚೋದಿಸಿದ ಕರ್ಣನ ಪ್ರಚೋದನೆಯಂತೆ ಇವ್ರಲ್ಲಿ ಕರ್ಣ ಯಾಕೆ ಪ್ರಚೋದಿಸಿದ ಅದಕ್ಕೂ ಅಂತ ಪ್ರತಿಯೊಂದು ಗಿರಿ ಮಹಾಭಾರತ ಒಂದು ಸೇರಿನ ಕಥೆ ಒಬ್ಬೊಬ್ಬರಿಗೆ ಒಂದೊಂದು ಸೇರು ಇಡೀ ಜನರಾಗ ಹತ್ಯೆ ಇಟ್ಟ ಬರೆಯುತ್ತಾರೆ ಒಬ್ಬೊಬ್ಬ ವ್ಯಕ್ತಿಯ ವ್ಯಕ್ತಿಕ ಸೇರು ಇಡೀ ಜನರ ಹತ್ಯೆಯಾಗ್ತದೆ ಕನ್ನಡಿಗೆ ಏನು ಸಿಗುತ್ತಾ ಅವನಿಗೆ ಪಾದವಾರದಲ್ಲಿ ಸಿಕ್ಕಲ್ಲ ದ್ರೌಪದಿಯನ್ನು ಸಿಕ್ಕು ಪಾದವಾರದಿಂದ ದ್ರೌಪದಿ ರಂಗ್ ದ್ರೌಪದಿ ಏನು ಸಿಕ್ಕು ಅಂದ್ರೆ ದ್ರೌಪದಿಯ ಸ್ವಯಂಕ್ಕೆ ತರಳ ಹೋಗಿದ್ದು ತರಣ ಹೋಗೋದಕ್ಕೆ ತಾನು ಮದುವೆ ಮಾಡ್ಕೋಬೇಕು ಅಂತ ಅವನು ಪ್ರಾಮಾಣಿಕ ಪಾಪ ಅವನಿಗೆ ಮಳೆ ಆಗಿತ್ತು ಮತ್ತೆ ಇದ್ದೀವಿ ಅವ್ನು ಯಾವ ಹಸಿಲಿಲ್ಲ ಈ ದುರ್ಯೋಧಾರ ನಾವು ತಗೊಂಡವಲ್ಲ ಒಂದು ಕೆಲಸ ಮಾಡ್ತಾ ನಿಮ್ಮ ಸ್ನೇಹಿತ ಅಲ್ವಾ ಹೌದು ಹೋಗಬೇಕು ನಗೋಸ್ಕರ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಎರಡು ಕೆಲಸ ಇದೆ ಒಂದು ಲಕ್ಷ ಭೇದ ಮಾಡಬೇಕು ಅಂದ್ರೆ ದ್ರೌಪದಿ ಮಳೆ ಹಾಕಬೇಕು ಅದು ಲಕ್ಷಭೇದ ಏನು ಮಾಡು ಮಳೆ ಹಾಕುವ ಪ್ರಸಾರ ಮಾಡ್ದೇನೆ ಇದು ಸ್ವಲ್ಪ ಗಿಡ ತನಿಖೆಗೆ ಲಕ್ಷ್ಮೇಧ ಮಾಡೋದ ಧೈರ್ಯ ಲರ್ಪಿಸುತ್ತ ಕಾರಣ ತಗೊಂಡೋಗಿದ್ದಾನೆ ದುರ್ಯೋಧನಿರುವ ಲಕ್ಷವೇಧ ಮಾಡಲಿಕ್ಕೆ ಹೋಗೋಣ ಹೋಗಿದ್ರೆ ದೌಪಪದಲ್ಲ ದ್ರೌಪದ ಬೆಂಕಿಯ ಹುಡುಗಿಯವರು ಅಗ್ರಿಕನ್ಯೇ ಬೆಂಕಿಯಿಂದ ವೈದ್ಯ ಅವರು ಅವರು ದೃಷ್ಟನ ಪಕ್ಕದಲ್ಲಿ ನಿಂತು ದ್ರೌಪದಿಯ ಹೋದ್ರ ಯಾರ್ಯಾರು ಲಕ್ಷವೇಧ ಮಾಡಲಿಕ್ಕೆ ರಾಜಕುಮಾರರು ಬರ್ತಾರೆ ಅವರ ಪರಿಚಯ ಹೇಳ್ತಿದ್ದ ದ್ರೌಪದ ಇವ್ನು ಯಾರು ಇವನು ಯಾರು ಇವನು ಕಾರಣ ದೃಷ್ಟಾ ಸುತಮ ದ್ರೌಪದಿ ಮುಖ್ಯ ಮುಖ್ಯ ನಾಭಂವರೇ ಸೂತಂ ಅವರ ಕರಣ ದ್ರೌಡಿ ಹೇಳಿದಂತೆ ಅವರು ಯಾಕೆ ಲಕ್ಷವೇಧ ಮಾಡಂತೆ ಹೇಳಿಡ್ರಿ ಅವರಿಗೆ ನೀವು ಲಕ್ಷವೇಧ ಮಾಡಿದ್ರು ದೌಪದಿ ಮೇಲೆ ಹಾಕುವುದಿಲ್ಲ ಅಂತ ಹೇಳಿದ್ರು ಸಭೆಯಲ್ಲಿ ಹೇಳ ದ್ರೌಪದಿ ನಾನು ಈ ಸೂಚನೆಗೆ ಮಳೆ ಹಾಕುವುದಿಲ್ಲ ಇದು ಭಯಂಕರ ನನ್ನ ಖುಷಿ ಅವರು ಮಾಡಿದರೆಲ್ಲ ಮಳೆ ಹಾಕಬೇಕಾಗಿಲ್ಲ ನಾನು ನಾನು ಈ ಸೂತ್ರ ಮೊದಲೇ ಆಗುದಿಲ್ಲ ಅಂತ ಹೇಳಿ ಒಬ್ಬ ಗಂಡಸಿಗೆ ನಾಲ್ಕು ಜನರ ಮುಂದೆ ಗುಟ್ಟಿನಲ್ಲಿ ಹೆಂಗ್ ಹತ್ರ ಮಾಡ್ತಾ ಸೇಸ್ಕೊಳ್ತಾರೆ ತಪ್ಪೇ ಒಳಗಡೆ ಆದ್ರೆ ನಾಲ್ಕು ಜನರ ಮುಂದೆ ಹೆಣ್ಣು ಬೈದ ಗಂಡ ಬೈನ್ ಏನೇ ಅಂತ ನನ್ನ ಬೈ ಸಿಗುತ್ತೆ ಎಲ್ಲ ತಿರುವುದನ್ನು ಮಾಡ್ತಾರೆ ಏನಾಗಿದ್ರೆ ನಾಲ್ಕು ಜನ ವೀರರ ಮುಂದೆ ಒಬ್ಬ ಹೆಣ್ಣು ನನಗೆ ಅವಮಾನ ಮಾಡಬಹುದು ತೀರ ಅವಮಾನ ಅನ್ನೋ ಭಾವೆಯಿಂದ ಅಲ್ಲಿ ಒಂದು ಪ್ರತೀಜ್ಞೆ ಮಾಡಿದ್ದ ನನಗೆ ಅವಮಾನ ಮಾಡಿದೆ ಈ ಹೆಣ್ಣಿಗೆ ಅವಮಾನ ಮಾಡಿದ್ರೆ ಇದ್ರೆ ನಾನು ಅಲ್ಲ ಅದಕ್ಕೆ ಪ್ರತೀಕಾರವಾಗಿ ಅವ್ರಿಗೆ ಹೊಸ ಬಿಚ್ಚಿಸಿ ಅವ್ಳ ಬಸವೇ ಮಾಡಬಹುದು ಪ್ರಚೋದನೆ ಮಾಡಿದವನೇ ಕಾರಣ ಇದು ಮದುವೆ ವ್ಯಾರೋಹಣಕ್ಕೆ ಸೇರು ಪ್ರತಿಯೊಂದು ಘಟನೆ ಇಲ್ಲದೆ ವಿಚಿತ್ರವಾಗಿ ಸೇರಿನ ಕಥೆ ಮಹಾಭಾರತ ಹೀಗೆ ನಾವಿ ಬಂದಿತ್ತಲ್ಲ ಹಾಗಾಗಿ ಕರಣ ಕಟ್ಟಿಯಾಗಿ ಮತ್ತು ಪಂಗಡಗಳ ವಿರುದ್ಧ ದುರೋಧದ ಕಡೆಗೆ ಆದರೆ ಏನಾಗಿದೆ ವೀರ ಹೆಸರು ಹೇಳುವಾಗ ಅವರಿಗೆ ಉತ್ತೇ ಇರುವುದು ಕರಣ ಅಂತ ಹೆಸರು ಹೇಳ್ತಾನೆ ಕರಣ ನನ್ನ ಕಡೆಗೆ ಇದ್ದಾನೆ ಇದ್ರೂ ಉಪ ಇಲ್ಲದ ಅದೇನಾಗಿದೆ ಅಂದ್ರೆ ಸೇನಾಪತಿ ಪಟ್ಟ ಯಾರಿಗೆ ಕೊಡುವುದು ಭೀಷ್ಮಾಚಾರಿ ಸೇನಾಪತಿ ಪಟ್ಟ ಬರುವುದು ತೀರ್ಮಾನ ಆಗಿ ಸೇನಾಪತಿ ಪದಗ್ರಹಣ ಆದ ತಕ್ಷಣ ತಮ್ಮ ಕಡೆಯಲ್ಲಿ ವೀರ ಬಗ್ಗೆ ಮಾಹಿತಿ ಕೊರತಕೊಂಡು ಚಿಕ್ಕ ಭಾಷಣವನ್ನು ಮಾಡ್ತಾರೆ ಭೀಷ್ಮಾಚಾರ್ಯ ನನ್ನ ಸೇನಾಪತಿಯಲ್ಲಿ ಎಷ್ಟೆಷ್ಟು ಹಿರಿಯರಿದ್ದಾರೆ ಯಾರ ಯಾರ ಸ್ಥಿತಿಗತಿ ಹೇಗೆ ಅವರು ಎಲ್ಲಾ ವಿಧಾನ ಪರಿಗಣನೆ ಮಾಡುವಾಗ ಇಡೀ ತನ್ನ ಭಾಷಣದಲ್ಲಿ ತನ್ನ ಹೆಸರನ್ನೇ ಉಲ್ಲೇಖ ಮಾಡುವುದು ಕಣ್ಣು ಹೆಚ್ಚು ಮಾಡಿದ್ರೆ ವಯಸ್ಸಾಯ್ತು ಪಾಪ ಎಲ್ಲ ಹೆಸರು ಮರಕೋಯ್ತು ಸೀರಿಯಸ್ ಆಗಲಿಲ್ಲ ಕಣ್ಣು ಎದ್ದು ನಿಂತು ಹೇಳ್ತಾರೆ ಭೀಷ್ಮೇ ನೀವು ನನ್ನ ಹೆಸರನ್ನ ಮರೆತು ಇದ್ದೀರಿ ಅಂತ ಕಾಣುತ್ತೇವೆ ಅವಾಗಾದ್ರು ಉಪಚಾರಕ್ಕೋಸ್ಕರ ಆಗಿರೋದು ಪಾಪ ನಿನ್ನ ಹೆಸರು ಹೇಳಿಲ್ಲ ಅವರು ನೀನು ಇದೆಯೋದಿ ಭೀಷ್ಮಂತ ಏನ್ ಹೇಳಿದ್ರು ಈ ಮುದುಕನಿಗೆ ವಯಸ್ಸಾದರೂ ಸ್ಮರಣ ಶಕ್ತಿ ತುಂಬಲಿಲ್ಲ ನಾನು ಮನೆ ಹೇಳ್ತೇವೆ ಎದ್ದಲ್ಲ ನಿನ್ನ ಹೆಸರನ್ನ ಬೇಕಂತ ಹೇಳಿಲ್ಲ ಯಾಕೆ ನಿನ್ನೊಬ್ಬ ವೀರ ಅಂತ ನಾನು ಲೆಕ್ಕಕ್ಕೆ ತೆಗೆದುಕೊಳ್ಳಲಿಲ್ಲ ಏಟನಾಗಬೇಕು ಕರ್ಣನಿಗೆ ಯಾಕೆಂದ್ರೆ ನೀನು ನನ್ನ ಗುರುಗಳ ಹತ್ರ ಓದಿದವನಲ್ಲಯ ಮನು ಶ್ರಾಮ ಶಿಷ್ಯ ಗುರುಗಳ ಹತ್ರ ಸುಳ್ಳು ಹೇಳಿ ಹೋಗಿ ಆಯುಧ ಕಾರಣದಲ್ಲಿ ನಿನಗೆ ಎಲ್ಲಾ ಶಾಸ್ತ್ರಾಸ್ತ್ರ ಹೋಗಲಿಕ್ಕೆ ಶಾಪಗ್ರಸ್ತರ ವೀರ ಅಲ್ಲ ನೀನು ಇನ್ನೂ ಯಾವ ಲೆಕ್ಕ ತಗೋಬೇಕು ನಾನು ನಾವು ಇನ್ನೊಂದು ವೀರ ಅಂತ ಲೆಕ್ಕಕ್ಕೆ ತೆಗೆದುಕೊಳ್ಳಿಲ್ಲ ಸ್ಥಿತಗೊಂಡು ಕನ್ನಡಿ ಈ ಭೀಷ್ಮಾಚಾರ ವಿರ ಯುದ್ಧ ಮಾಡುವುದಿಲ್ಲ ಅಂತ ಅಂಥ ಕರ್ಣ ನೋಡಿ ಕರ್ಣ ಅವ್ರು ಇದ್ದಾನೆ ಅದು ಗುರುಗಳಿಂದ ಕಡೆ ಇದ್ದಾರೆ ಯುದ್ಧ ಮಾಡೋದ ಯೋಜನೆಗಳಲ್ಲಿ ತನಕ ಭೀಷ್ಮ ಕೃಪಾಯೋತನ ದಿಲ್ಲಿ ಭರ ಕೈಯಲ್ಲಿ ಹೋಗಿಲ್ಲ ಅಂತ ಪ್ರತಿಜ್ಞೆ ಕಾರಣ ಮತ್ತು ದ್ರೋಣಾಚಾರ ಭೀಪಾಚಾರ್ಯ ಕಾರಣ ಮತ್ತು ನಾಲ್ಕನೇ ಅವರು ಕೃಪಾ ಕೃಪಾಚಾರ್ಯರು ಅವರು ಅಪಾರ ಇರೋದು ಆದ್ರೆ ಅವರು ಮತ್ತೆ ದ್ರೋಣಾಚಾರ ಭಾವನೆ ದ್ರೋಣಾಚಾರ್ಯ ಪಾಂಡವರ ಮೇಲೆ ಪ್ರೀತಿ ಕೃಪಾಚಾರ್ಯ ಪಾಂಡವರ ಮೇಲೆ ಪ್ರೀತಿ ಆಮೇಲೆ ಐದನೇ ಮತ್ತು ಬ್ರಾಹ್ಮಣ ಅಶ್ವಥಾಮ ಅಶ್ವತ್ನಾನ ಸ್ವಭಾವ ನಿಮಗೆ ಗೊತ್ತಿದ್ರೆ ದುರ್ಯೋಧನ ಎಷ್ಟು ದುಃಖದಿಂದ ಹೇಳಿದ್ದಾರೆ ಅಶ್ವತ್ಥ ದುರ್ಯೋಧನ ಬಹಳ ಸ್ನೇಹಿತ ಗುತ್ತಿಗೆ ಓದಿ ಅವರು ಶತ್ಾಭ್ಯಾಸ ದ್ರೋಣಾಚಾರ ಸಹ್ಯರಿ ಆದರೆ ಮಹಾಭಾರತದಲ್ಲಿ ಹೇಳ್ತಾರೆ ಅಶ್ವತ್ಥನ ಕ್ಯಾರೆಕ್ಟರ್ ಹೋಗಿ ಅವನು ತುಂಬಾ ಸುಂದರ ನೋಡೋಣ ಬಹಳ ಸುಂದರ ಚಾರ್ಜಿಂಗ್ ಪ್ರಸ್ತಾನಿ ತುಂಬಾ ಸುಂದರ ಆದರೆ ಅಷ್ಟೇ ಚಪಲ ಒಂದು ಕ್ಷಣ ಉದರ್ ಕೂಡ ಹಣಲ್ಲ ಮಾಡಿದ್ರೆ ಪಟ್ಟ ಹಿಡಿದು ನೋಡಲ್ಲ ಒಂದು ಐದು ನಿಮಿಷ ಮಾಡಿದ ಅಂದ್ರೆ ಬೇಜಾರಿದೆ ಕರೆಬಲ್ಲ ಯುದ್ಧದಲ್ಲಿ ನೀವು ನೋಡಬೇಕು ಯುದ್ಧ ಮಾಡಿದ ಒಂದು ಅರ್ಧ ಗಂಟೆ ಯುದ್ಧ ಮಾಡಿಲ್ಲ ದಿಡಿಯಾದ್ರು ಅರ್ಧ ಗಂಟೆಯಲ್ಲಿ ಹಿರುಗಡೆ ನೋಡಬೇಕ ಇದು ಆಗುದಲ್ಲ ಯಾವುದನ್ನು ಬಟ್ಟ ಹಿರಿಯ ಮಾಡಿದ ಮಹಾ ಚಪಲ ಸ್ವಭಾವದ ಬ್ರಾಹ್ಮಣ ಅವರು ನಮ್ ಕರಿದ್ದಾರೆ ಇದು ಇಲ್ಲ ನಮಗೆ ಹೋಗೋರು ಅಶ್ವತ್ಥ ಅವ್ರು ಎಷ್ಟು ಚಕ್ರ ಅಂದ್ರೆ ಅವನದು ಒಂದು ವಿಚಿತ್ರವಾದ ಕಥೆಯನ್ನ ಮಹಾರದಲ್ಲಿ ಇರುವಂತಹದು ತಂದೆ ಅವನ ಮನೆಯಿಂದ ಒಂದ್ ರೀತಿ ಹೊರಗಿಂದ ಹೋಗಿದ್ದ ಎಲ್ಲಿ ಬೇರಾಯ್ರು ನಮ್ಮ ಮನೆ ಬೇಡ ದೊರಗೆ ಹಾಕುವ ಮಟ್ಟಿಗೆ ವಿರಸಾಗಿತ್ತು ತಂದೆಗೊಂಡ್ರಿ ಅಶ್ವತ್ಥ ನಾವು ಹಂಚಿಕೊಟ್ಟಿಲ್ಲ ದೋಣಾಚಾರ ಒಂದ್ಸತಿ ತಂದೆಯಿಂದ ತಿರಸ್ಕೃತನಾಗಿ ಹೋಗಿ ದ್ವಾರಿಗೆ ಹೋಗಿದ್ರು ಹೊಸ ಸಮಾಜ ಹೋಗಿ ಶ್ರೀ ಕೃಷ್ಣ ಕೃಷ್ಣ ಹತ್ರ ಹೋಗಿ ಬೇಕು ತಾಯಿ ಬಂದ್ರಿ ನನ್ನ ಒಂದು ಬೇಕು ಕೇಳಿ ಬಂದ್ರಿ ಎನ್ಬೇಕು ನೀನು ಸುದರ್ಶನ ಚಕ್ರ ನಾನು ಕೊಡು ಕೃಷ್ಣ ಯಾಕೆ ಯಾರು ನನ್ನ ಮಗ ಕೇಳಲಿಲ್ಲ ನನ್ನ ಮೊಮ್ಮಗ ಕೇಳಿಲ್ಲ ನನ್ನ ಕಾದ ಎಲ್ಲ ನೀನು ಸುದರ್ಶನ ಚಕ್ರ ಯಾಕೆ ಕೇಳಿ ಏನು ಕಾರಣ ಅದಕ್ಕೆ ಅಶ್ವರಮ ನಾನು ಇನ್ನೋಸೆಂಟ್ ಯಾಕೆ ಕೇಳಿದ್ರೆ ಕೇಳಿರ್ತಾರೆ ನನಗೊಂದು ಅಂದ್ರೆ ನೀನು ಯಾರು ಸೋಲಿಸಿಲ್ಲಲ್ಲ ಈ ತರಕಾರಿ ಜಾನೆ ಇನ್ನೊಂದು ಸುದರ್ಶನ ಚಕ್ರ ಹೆದಿರ್ತಾರೆ ಅವರಿಗೆ ನಿನ್ನ ಸುದರ್ಶನ ಚಕ್ರವನ್ನು ತಗೊಂಡು ಅದರಿಂದ ನಿನ್ನೆ ಹುಚ್ಚಬೇಕು ಉಂಟು ನನಗೆ ಆತೆಯಿಂದ ಎಲ್ಲ ಕೃಷ್ಣ ಹುಚ್ಚುವುದು ಹಿರಿತ ಹುಚ್ಚು ಬರಬಹುದು ಬಹಳ ಪ್ರತಿಭಾವಂತ ಬಹಳ ಪ್ರತಿಭಾವಂತ ಬಹಳ ಸುಂದರ ಆದ್ರೆ ಶಬರ ಅಂದ್ರೆ ಕಿರ ಹುಡುಗ ಅದಕ್ಕೆ ಕೃಷ್ಣ ಇರ್ತಾನೆ ಅದಕ್ಕೆ ಹೆಚ್ಚಿನ ಉಂಟು ನೀನು ಸುದರ್ಶನ ನಂಬುದು ನಮ್ಮ ಅಪ್ಪ ನನಗೆ ಬ್ರಹ್ಮೇನೆ ಕೃಷ್ಣ ಹೇಳ್ತಾರೆ ನನಗೆ ಬ್ರಹ್ಮದ ಅದಕ್ಕೆ ಇಲ್ಲ ಅಂದ್ರೆ ಸದರ್ಶನ ಬೇಕು ಅಂತ ನಾನು ಯಾರಿಯೂ ನನ್ನ ಅಸ್ತ್ರವನ್ನು ಕೈಯತ್ತಿ ದಾನ ಮಾಡುವಲ್ಲ ನೀನು ಬೇಕಾದ್ರೆ ನನ್ನ ನಾಕೆ ಬಗ್ಗೆ ಇರ್ಕೊಂಡು ಹೋಗ್ತಾ ನಾನು ಕೊಡುವುದಿಲ್ಲ ಬೆಳಗ್ಗೆ ಹೋಗಿ ಎತ್ರಿಕೊಂಡಾಗ ಎತ್ರಿಕಾದ್ರೆ ಇದು ಅಂದ್ರೆ ಇಂತಹ ಚಪ್ರಸ್ವಭಾವನ ಸ್ವತಃ ಅಂದ್ರೆ ಒಬ್ಬನೇ ಅವನ ತೊಂಬತ್ತೊಂಬತ್ತು ಸಂಬಂಧದಲ್ಲಿ ಒಬ್ಬ ವಿಕರಣ ವಿಕರಣ ಅನ್ನೋ ತಮ್ಮ ಎಲ್ಲಾ ಸಂಬಂಧಗಳು ಮತ್ತು ದುಃಖಾಸನ ಅವರಿಗೆ ಬಹಳ ಬೆಂಬಲ ನಿಂತವ ದುರ್ಮಾಸನ ತುಂಬಾ ಬೆಂಬಲ ನಿಂತವ ಅಥವಾ ಅನೇಕ ಮಂದಿ ವೀರನ್ನು ಬಿಟ್ಟು ಅಷ್ಟು ದೊಡ್ಡ ವಿಕರಣ ಜನರಲ್ಲಿ ಹೇಳ ಕಾರಣಂದ್ರೆ ಅವನು ತೊಂಬತ್ತೊಂಬತ್ತು ಮಂದಿ ತಮ್ಮಂದಿರು ತನ್ನ ಕಡೆಗೆ ಗಟ್ಟಿಯಾಗಿ ನಿಲ್ಲುವರು ನಂಬಿದ್ರು ಈ ಒಬ್ಬ ಹುಡುಗನ ಬಗ್ಗೆ ಒಂದು ಸಂಶಯ ಇತ್ತು ವಿಕರಣಕ್ಕೆ ಯಾಕೆ ಸಂಶಯ ಅಂದ್ರೆ ದ್ರೌಪದಿಗೆ ಮನಭಂಗ ಮಾಡಲಿಕ್ಕೆ ತದೆಗೆ ಎರಡು ತಂದಾಗ ನಮ್ಮ ಅತ್ತಿಗೆ ಕೋಮಾನ ಮಾಡುವುದು ಸರಿಯಲ್ಲ ಅಂತ ಹೇಳಿದ್ ಅದು ಹೇಳಿದ್ದು ಬೂಟಾಟಿಕೆ ಹೋಗ್ತಾರೆ ಆದರೂ ಇವ್ ಈ ಆಯಿತ ಕಾಲದಲ್ಲಿ ನಮ್ಮ ಸೋದರರಾಗಿರುವಂತಹ ಪಾಂಡವ ಜೊತೆಗೆ ಘೋಷವಾಗಿಲ್ಲ ಅವನು ಹೆಚ್ಚು ಹೇಳ್ತಾನೆ ಹೇಳಂತ ಇಂಟ್ರೆಸ್ಟಿಂಗ್ ನೋಡಿ ಒಂದೊಂದು ಶಬ್ದನಿಗೆ ಹಿಂದೆ ಇವರು ಸೈಕಾಲಜಿ ಸರಿ ಮಾಡಿದೆ ಇಲ್ಲಿ ಭಗವದ್ಗೀತೆ ಒಳನೇ ಅಧ್ಯಯನ ಅರ್ಥದ ಕೈಗೊಳ್ಳುವ ಿಲ್ಲ ಅಶ್ವತ್ಥಾನ ವಿಕಲ್ಮಶ ಕೊ ಸೌರದಿಷ್ಟೇವಜ ಅಂತ ಸೌಹೃದ ಇದ್ರೆ ಸೋಮದತ್ತನ ಮಗ ಇದು ಎಂದ್ರೆ ಭೀಷ್ಮತಾರೀರ ಕದೆ ಶಂತನು ಶಂತನಿವಿಗೆ ಇಬ್ರು ಹನ್ನಂದಿದೆ ರಾತ್ರಿಗಾರ ಅಂತ ಒಬ್ಬ ದೇವಾ ಶಂಥ ದೇವವಿ ಮೊದಲೇ ಮಗ ದೇವಾಭಿ ರಾಜ ಆಗ್ಬೇಕಾಗಿತ್ತು ರಾಜ ಆಗಲಿಲ್ಲ ಕಾರಣೇನು ದೋಷ ದು ಸ್ಥಹ ದೇವಾ ಅವನಿಗೆ ಸ್ಕಿನ್ ಸಿಸಿ ಅದರ ಕಡೆಗೆ ತಾನು ರಾಜನ ಆಗುವುದಿಲ್ಲ ಅಂತ ವೈರಾಗ್ಯದಿಂದ ಅವರು ಗಾಡಿ ಬರ್ತದ ಸ್ಕಿನ್ ಸಿಸಿ ತುಂಬ ಆಗಿಲ್ಲ ಅವನ ನಂತರ ಎರಡನೇ ಆಗಬೇಕು ಆದರೆ ಶಂಕರವನ ತಂದೆ ಪ್ರತೀಪ ರಾಜ ಪಂಜಾಬಿನ ಅಡುಗೆ ಪಂಜಾಬ್ ರಾಜಕುಮಾರಿಯನ್ನು ನಾವು ಇದ್ದಾನಲ್ಲ ಪಂಜಾಬಿನ ರಾಜ ಅವನೇನು ಹೇಳ್ತಾರೆ ನಿನ್ನ ಉಪ ಮಗನ ರಕ್ತಪಡಬೇಕು ಅವನ ಪ್ರಯತ್ನ ಮಕ್ಕಳಿಲ್ಲ ಅಂತ ಕರೆಯುತ್ತೆ ಆ ಪಂಜಾಬಿನ ರಾಜ ದೇಶಕ್ಕೆ ಬಾಹ್ಲೀಕ ದೇಶ ಅಂತ ನಾನು ಕಳುಹುದು ಹಾಗೆ ಎರಡನೇ ಮಗ ಬಾಕ್ಲಿಕ ದೇಶಕ್ಕೆ ಹೋದ ಅವನು ಅಂತ ಹೇಳಿದ್ರು ಪಂಜಾಬ್ನ ಉತ್ತರಾಧಿಕಾರಿ ಆದ ಮೂರನೇ ಮಗ ಈ ಕುರುವಂತನ್ ಈ ಹಿಸ್ಟ್ರಿ ಸರಿ ಶಂಕನ ಶಂಟನ ಭೀಷ್ಮಾಚಾರ್ಯ ಕೊಟ್ಟಿದ್ರು ಹಾಗಾಗಿ ಬಾಕ್ಲೀದ ರಾಜ ಪಂಜಾಬಿನ ರಾಜ ಭೀಷ್ಮಾಚಾರ್ಯ ದೊಡ್ಡಪ್ಪ ಅವರು ಆ ಬಾಹ್ಲೀಕ ಸೋಮದತ್ತ ಒಬ್ಬರು ಮಗಳಿದ್ರು ಅವರೇ ರೋಹಿಣಿ ಅವಳ ಮಸೂದೆ ಮದುವೆ ಆಗಿದ್ದ ಅವಳ ಮಗನೇ ಬಲರಾಮ ಈ ಸೋಮದತ್ತ ಭೀಕ್ಷ್ಮಾಚಾರ್ಯ ಸೋದರ ಸಂಬಂಧ ಸಂತೆ ಅವನು ಒಂದು ದೃಷ್ಟಿಯಿಂದ ದೊಡ್ಡಪ್ಪ ಮಗ ಸೋಮದತ್ತನೆ ಮೂರು ಜನ ಮಕ್ಕಳಿದ್ರು ಭೂರಿ ಭೀಶ್ವ ಕುಶಲ ಆದರೆ ಭೂರಿ ಕುಮಾರ ಆಗಿ ತುರು ಮಗ ಕುಮಾರ ಆಗಿದೆ ಮಧ್ಯ ಪ್ರಚಂಡ ಭೂರಿಷವರ್ಶು ಅವನಂದ್ರೆ ಸೌಮತಿ ಅಂತ ಹೇಳುದು ಸೌಮದತಿ ಅಂದ್ರೆ ಸೌಮತ್ನ ಮರ ಅಂತ ಸೌಮತ್ ಮೂರು ಜನ ಇದ್ದಾರೆ ಯಾರು ಯಾರು ಪ್ರಚಂಡಿ ವಾರದೇವ ಅಂದ್ರೆ ಒತ್ತೇವನ ಮಗ ಮೊದಲನೇ ಮಗನ ಹೇಳ್ಬೇಕಾ ಮೊದಲ ಯಾರು ವಾರದೇವ ಅಂದ್ರೆ ವದೇ ಯಾರು ತುಂಬಾ ಗರ್ವವಾಗಿ ಅವರಿಗೆ ಅಪ್ಪ ಮಗನೇ ಸಿಗಬಹುದು ಬಲರಾಮನ ಯಾರು ವಾಸುದೇವನ್ ತರೆಯದಿಲ್ಲ ವಾಸುದೇವೇ ಅಂತ ಹೇಳಿದ್ನ ಯಾಕೆ ಎರಡನೇ ಸಿಗುವ ಅವನು ಜರ ವಸದೇವನ ಮದುವೆ ಮಗ ನಾವು ನನಗೆ ವಾಸುದೇವನ್ ತೊಗಬೇಕು ಬೆಳಗಾವಿ ಹೊರಗಿತ್ತು ಯಾರು ಅನುಮತಿದ್ರೆ ಅಂದ್ರೆ ಯಾರು ಅರ್ಥ ಆಗುದಿಲ್ಲ ವಾಸದೇವ ಅಂತ ಕಳೆದ್ರೆ ಬಲರಾಮನ ಕೃಷ್ಣನ ಅವಳಿಗೆ ಹೇಳ ವಾಸುದೇವ ನೋಡಬೇಕು ಆದ್ರೆ ಗ್ರಹ ದ್ಯವಸದೇವನಿಗೆ ನಿರ್ ವಾಸದೇವ ಪೌರತ್ವಾದವ ಅಂತ ಅವರು ಹೊಸವರ ಮತ್ತೆ ಅವರು ಕೃಷ್ಣನಿಗೆ ಮೊದಲು ವಸವನ ಅವರು ಜನ ಮಾಡಿದ್ರು ನೀವೇನು ವಾದವ ನಾನು ವರ್ದೇ ನಮ್ಮ ಅಂತ ಕೃಷ್ಣ ಜನ ಅಲ್ಲಿ ಬದಲಾವಣೆ ಜಿಲ್ಲೆ ಆಗಿಲ್ಲ ಹಾಗೆ ಸೋಮದರ್ನ ಐದಕ್ಕೆ ಮೂರು ಜನ ಮಕ್ಕಳಲ್ಲಿ ಭೂರಿಷ್ಠರವಸ್ತೇ ಹೆಚ್ಚು ಪ್ರಸಿದ್ಧಿ ತಾರ್ಖಾಂತರ ಪ್ರತಿಯೊಂದು ಮಕ್ಕಳು ಪ್ರತಿ ಮಕ್ಕಳಿಗೆ ಅರ್ಜುನ ಅರ್ಜುನ ಅಂತ ನಮಗೆ ಕೊನೆ ಮಗ ಹಾಗಾಗಿ ಕೆಲವರನ್ನ ಕೊನೆ ಮಗ ಕೆಲವರನ್ನ ಮೊದಲನೇ ಮಗೋ ಪ್ರಚಂಡ್ರು ಅವರಿಗೆ ತಾಯಿಯ ಮದುವೆ ಮಾಡ್ತಾರೆ ಸಮಾಜದಲ್ಲಿ ಆ ರೀತಿಯಾಗಿ ಸೋಮದನ ಮದ ಅಂತ ಪ್ರಖ್ಯಾತನಾಗಿ ನಮ್ಮ ಭೂರಿ ಭೂರಿಶ ವಸು ಶರಾಗಿ ಮೂರು ಮಂದಿ ಮಧ್ಯರ ಭುರಿಶವಸ್ ಅವನು ಬಂದಿದ್ದಾರೆ ಅವನು ಭೀಷ್ಮಾಚಾರ್ಯರಿಗೆ ಮದನ ಸ್ಥಾನದಲ್ಲಿದ್ದಾನು ಸತ್ರ ಪಾಂಡವೇ ಅವನನ್ನ ಸೌಧ ತೀರ್ಥ ಅಂತಾನೆ ಗುರೀಶ್ ಅವರು ಬಂದಾನೆ ಯಾಕೆ ಬಂದದು ಅವರು ಕವರವರ ಮೇಲೆ ಪ್ರೀತಿಯಿಂದ ಬಂದದ್ದೆಲ್ಲ ಈ ಕುರುವಂಶದ ನಂತರ ಹಳಗೊಂಡು ಅವರು ಬಾಕ್ಲೀಕ ದೇಶ ಬಾಕ್ಲೀಕ ದೇಶ ಅಂದ್ರೆ ಈಗ ಪಾಕಿಸ್ತಾನಕ್ಕೆ ಸೇರಿದ ಪಂಜಾಬ್ ಹಾಗ ಎಲ್ಲ ಬಂದು ಬಾಕ್ಲೀಕ ಈ ಭದ್ರ ದೇಶ ಏರ ಭದ್ರ ದೇಶ ಆ ಮದ್ರಾ ಏಕೆಯನ್ನುವರು ಪಾಕಿಸ್ತಾನದ ಬಲ ಇವೆಲ್ಲ ಇದು ಪಾಕಿಸ್ತಾನದ ಬಲ ಮದ್ರಾಸ್ ಬಾಕ್ಲಿಗ ಇವೆಲ್ಲ ಪಾಕಿಸ್ತಾನದ ಪದಗಳು ಹಾಗೆ ಭೀಷ್ಮಾಚಾರ್ಯ ಮೇಲಿನ ಪ್ರೀತಿಯಿಂದ ಬಂದವರು ನರವೇಂದ್ರ ಪ್ರೀತಿ ಅಲ್ಲ ಭೀಷ್ಮಾಚಾರ ಇದ್ದಾರೆ ಎನ್ನುವ ದಾಕ್ಷಿಣೆಗೆ ಬಂದವರು ನೀವು ತಗೊಂಡು ಹೇಳಿದರು ಯಾರ್ಯಾರ್ದೂ ದಕ್ಷಿಣಕ್ಕೆ ಬಂದವರು ಕೆಲವರು ಕ್ಷತಿಯರು ಕೆಲವರು ಬ್ರಾಹ್ಮಣರು ಗಟ್ಟಿ ಒಟ್ಟಾಗಿ ಯಾರೇ ಸರ್ಧನಗಳು ಆದರೆ ಅವ್ನು ಹೇಳ್ತಾನಕ್ಕೆ ಏನು ಎಲ್ಲರೂ ಸಲ್ಲೇ ಸರ್ವ ವಿಚಾರ ಸರ್ವಶಾಸ್ತ್ರ ಸತ್ರಪ್ರಹರಣ ಏನು ಅಂದ್ರೆ ಮದರ್ಥೆ ತೆಟ್ಟ ಜೀವಿತ ಅಂತ ಒಂದು ವಿಚಿತ್ರವಾದ ಬಂದಿದೆ ಇವೆಲ್ಲ ಬಂದಿದ್ದಾರೆ ಯಾರಿಗೆ ಬಂದದು ಯಾಕೆಂದ್ರೆ ನನಗೋಸ್ಕರ ಜೀವ ಕೊರಲು ಕೂಸಿದ್ಧರಾದವರು ಅಂತರ್ಥ ನನಗೋಸ್ಕರ ಹಾಯ ಬಂದವರು ಎಂತ ವೈರ ನನಗೋಸ್ಕರ ಹಾಯದಕ್ಕೆ ಬಂದಿಲ್ಲ ಅವೆಲ್ಲ ಮದರ್ಥೆ ಚಟ್ಟ ಜೀವಿತ ನನಗೋಸ್ಕರ ಬದುಕು ಬಂದವರು ಪ್ರಾಯ ನನಗೋಸ್ಕರ ನನಗೆ ಜಯ ತಂದು ಕೊಡುವ ಹೋಗಲ್ಲ ಇದೆ ಒಂದೊಂದು ಮಾರಿನಲ್ಲಿ ಅಡಿಗಿರಿಯ ರೇಷಣೆ ತಪ್ಪಾದ ಮಾನಸಿಕವಾಗಿ ಒಂದಷ್ಟು ಒಂದೇ ನೋಡಿದ ತಕ್ಷಣ ಆದ್ರಿಂದ ಇನ್ನೊಂದು ಪ್ರೀತ ಏನು ಅಂದ್ರೆ ಅದ ಅಪರ್ಯಾಪ್ತಂ ತರ ಅಸ್ಮಾಕ ಬಲಂ ಭೀಷ್ಮಾಭಿರಕ್ಷಿತ ಈ ಶ್ಲೋಕವನ್ನಂತೂ ಎಲ್ಲಾ ಸಂಸ್ಕೃತ ಪಂಡಿತರು ಎಲ್ಲಾ ಇಂಗ್ಲೀಷು ಕಣ ಮಾತ್ರ ಬಿಟ್ಟಿದ್ದಾರೆ ಇದರ ಇಡೀ ಇಷ್ಟು ಸೈಕಾಲಜಿಯ ಹಿನ್ನೆಲೆಯಲ್ಲಿ ಈ ಶ್ಲೋಕದ ಸೇರಿದಂತೆ ಉದಾಯಿಸ್ತಾರೆ ಅವ್ನ ಹನ್ನೊಂದು ಅಕ್ಷೋಹಿ ಕೂಡ ನಮ್ಮ ಸೇನೆ ಪಾಂಡವರನ್ನು ಎದುರಿಸಲಿಕ್ಕೆ ಅಸಮರ್ಥವಿದೆ ಅಪರ್ಯಾಪ್ತಂ ಅಂದ್ರೆ ಅಸಮರ್ಥ ಅಪರ್ಯಾಪ್ತಂ ತಮಾಕಂ ಬಲಂ ಯಾಕೆ ಭೀಷ್ಮಾಭಿರಕ್ಷಿತ ಅದು ಮುದ್ರ ಆಂಡವ ಪಕ್ಷವಾದಿಯಾದ ಭೀಷ್ಮಿಂದ ರಕ್ಷಿತವಾದ ನಮ್ಮ ಸೇರಿ ಹನ್ನೊಂದು ಅಕ್ಷರ ಇದ್ರು ಅದರ ಮುಂದೆ ಇದು ಚಿಕ್ಕರು ಯಾಕಂದ್ರೆ ಇಡೀ ಮೊದಲು ಗೊತ್ತವೆ ಹನ್ನೊಂದಿದ್ದಕ್ಕೆ ಏಳು ಸಂಖ್ಯೆ ಹೇಳಿದ್ದಾರೆ ಏಳು ಇದಕ್ಕೆ ಹನ್ನೊಂದು ವೀರರಕ್ಷೆ ಕೇಳುತ್ತಾರೆ ನಮ್ಮ ಹನ್ನೊಂದಿದು ಆ ಏಳು ಮುಂದೆ ಹನ್ನೊಂದು ಚಿಕ್ಕ ಸಂಖ್ಯೆ ಆಗಿರ್ತಾರೆ ಅವರು ಅಸ್ಮಾತಂಕ ಬಲಂ ಅಪರ್ಯಪ್ತ ಸಮರ್ಥವಾಗಿ ಆಂಡವನ್ನು ಎದುರಿಸುವುದಕ್ಕೆ ಸಾಕಷ್ಟು ಸಜ್ಜನಾದ ಸಮರ್ಥವಾದ ಸೇನೆ ಅಲ್ಲ ಇನ್ಸಫಿಷಿಯಂಟ್ ಅದು ಇಡೀ ಶ್ಲೋಕದ ಸ್ಟ್ರಕ್ಚರ್ ನೋಡ್ಬೇಕು ನೀವು ನಮ್ಮದು ಅಸಮರ್ಥವಾಗಿದೆ ಮತ್ತೆ ಇದಂ ಏದೇಶಾಂ ಬಲಂ ಪರಿಯಾಪಾಂಡ ಈ ಏಳು ವರ್ಷ ನಮ್ಮನ್ನು ಸೋಲಿಸಲು ಸಮರ್ಥವಾಗಿದೆ ನಾನು ಹೇಳೋದು ನನ್ನೊಂದಾಯ ಕಾಣುತ್ತೆ ಹೇಳಿದ್ರೆ ಅಲ್ಲಿ ಭೀಮರು ಅಂತ ಹೇಳಿದ್ರು ಅದಕ್ಕೆ ಕಾಂಟ್ರಾಕ್ಟ್ ಶೈಲಿಯನ್ನು ಹೇಳ್ಬೇಕಿತ್ತು ಇಲ್ಲಿ ಅಸೇನಾಪಿಯನ್ನು ಹೇಳ್ಬೇಕಲ್ಲ ಇಲ್ಲಿ ಸೇನಾ ಯಾರು ಬೃಹದಿಮ ಅವನಿಗೆ ದೃದ್ದಿಮೆ ಹೆಸರಲ್ಲ ನಮ್ಮ ಸೈತಾಧಿಕಾರಿಗೆ ಅಭಿಮಾನ ಬರೋದು ಭೀಮಾ ರಕ್ಷಿತ ನಮ್ದು ಭೀಷ್ಮಾಚಾರ ಮುಂದಾಳು ಉದ್ಯೋಗ ಇಲ್ಲ ಈ ಕಡೆ ಮುಂದಾಡುವ ಭೀಮೈದ ಸೇರಪತಿಯ ಹೆಸರುಲ್ಲ ಭೀಮಾ ರಕ್ಷಿತ ಇನ್ನೂ ತಾಷೆ ಅಂದ್ರೆ ಇದರ ಸಮಾಜಪಡಿ ಅವರ ನಿಂತಿ ಒಂದು ಪ್ರವಚನೆ ಇರುವ ಅಶಿಲದಲ್ಲಿ ಪಾಂಡವರ ಸೇರಿದ ಗುರುಗಳಿಗೆ ಆ ಪಾಂಡವರ ಸೇವೆ ಅಂತ ಹೇಳಬೇಕ ಈ ನಮ್ಮ ಸೇನೆ ಅಂತ ಹೇಳಬೇಕಲ್ಲ ಅಲ್ಲಿ ಶೋಕೆ ಅಪರ್ಯಾಪ್ತ ತದಸ್ಮಾಕ ನಮ್ಮ ಆ ತತ್ವದ ನಮ್ಮ ಆ ಅಂತಾರೆ ಪಾಂಡವರೂ ಪರ್ಯಾಪ್ತು ಇದೊಂದೇ ದೇಶ ಪಾಂಡವರ ಈ ಸೇರೆ ಅಂತ ಪಾಂಡವರ ಸೇರಿ ಬಹಳ ಸತ್ವದಲ್ಲಿಯೂ ತನ್ನ ಕಡೆ ತನ್ನ ಕೈ ಬಿಟ್ಟು ಬಹಳ ದೂರಗಳಾಗಿಯೂ ಕಾಣ್ತಾ ಇದ್ದಾವೆ ಇಟ್ ಸೋ ಬ್ಯೂಟಿಫುಲ್ ಸಂಬ್ದದ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಇದನ್ನ ಅನಾದ ಮಾಡುವವರು ಅಂದ್ರೆ ಇದನ್ನ ಇದನ್ನ ಕನ್ನಡದಲ್ಲಿ ಅನುವಾದ ಮಾಡಿದಂತ ಬಂದಿ ನಮ್ಮ ಹನ್ನೊಂದು ಪಕ್ಷದ ಅದನ್ನು ಪಾಂಡವರನ್ನು ಬುಕ್ ಬರೀ ಸಮರ್ಥವಾಗಿ ಬೈತಾರೆ ಸೇರಿ ಅಂತ ಹೇಳೋದು ಇಲ್ಲ ಅಂತ ಇಡೀ ಸೈಕಾಲಜಿ ತಂಡ ಸೈಕಾಲಜಿ ಅರ್ಥ ಮಾಡಿಕೊಳ್ಳದೆ ಹಿಂದಿನ ಶೋಕಗಳನ್ನು ಅರ್ಥ ಮಾಡಿಕೊಳ್ಳದೆ ಸಂಸ್ಕೃತ ಪಂಡಿತವಾಗಿ ಅಂದ್ರೆ ಭಗವದ್ಗೀತೆಯ ಸ್ವಲ್ಪ ಒಳಗಿನ ತಿರುಳು ರುಚಿಯ ಶಕ್ತಿ ಬರೆಯರೆ ನಮ್ಮ ಹನ್ನೊಂದು ಆಕ್ಷರೋ ಹಿರಿ ಜನರು ಬೇಕಿದ್ರೆ ನಮ್ಮಲ್ಲಿ ಭೀಮಚಾರಿಗಳು ಅಲ್ಲಿ ಭೀಮ ಇದ್ದಾರೆ ಆಮೇಲೆ ನಮ್ಮ ನಮ್ಮ ಆರ್ ಸೇನೆ ಅಂತಾರೆ ಅವರು ಕತ್ತಿ ಹೋಗಿದೆ ಪಾಂಡವರ ಸೇನೆ ಪರ್ಯಾಪ್ತು ಇದಂಗೆ ದೇಶ ಈ ಬಾಂಧವರ ಸೇನೆ ನಿಜಿತ ಇರು ಆ ಈ ಬಾಂಧವರ ಸೇರೆ ಅದೇ ಪಾಂಡವರ ಸೇನೆ ಈ ಮೈ ಮೇಲೆ ಬಂದು ಬಿಟ್ಟಿದೆ ಅದು ನನ್ನ ಮೇಲೆ ಎಗಿಲೇ ಅನ್ನೋದು ಈ ದಿಸ್ತಲ್ಲ ಇದ್ ಅಂದ್ರೆ ಪರ್ಯಾಪ್ತು ಅಪರ್ಯಾಪ್ತು ಎಷ್ಟು ಹೇಳ ಸೇರೆ ಎಷ್ಟೋ ಇಷ್ಟು ದ್ಯೂತಿ ಭಗವದ್ಗೀತೆ ಒಂದು ಶ್ಲೋಕವನ್ನು ನಾವು ಒಂದು ದಿವಸ ಚರ್ಚಿಸಿದೆ ಹಾಗೆ ಸ್ವಾರಸ್ಥೆ ಕಣಿತ ಏಳ್ನೂರು ದಿವಸ ನಾವು ಭಗವದ್ಗೀತೆಯನ್ನು ಮನೆಯಲ್ಲಿ ಒಂದು ಸರ ಸ್ವಾರಸ್ಯ ಬರ್ಬೋದು ಅಂತ ಅರ್ಧದ ಒಂದೊಂದು ಶ್ಲೋಕದಲ್ಲಿ ಒಂದೊಂದು ಶ್ಲೋಕದಲ್ಲಿ ತಾವು ಕಟ್ಟಲೆ ಚಿನ್ನದ ಒಂದು ಶಬ್ದ ಹಾಕಿದ್ರೆ ಆ ಶಬ್ದಕ್ಕೆ ದೊಡ್ಡ ಇತ್ಯಾದ್ರನಿಂದ ಸೂಕ್ಷ್ಮ ಒಂದೊಂದು ಹೆಸರು ಬಂದಿದೆ ಆ ಹೆಸರಿ ಹಾಕಿ ಬಂದಿರಲಿ ಬೇರೆ ನೀರನ್ನು ಬಿಟ್ಟು ಅಷ್ಟೇ ಹಾಕಿ ಅಷ್ಟೇ ಒಂದು ಕೈ ಹನ್ನೊಂದು ಪ್ರತಿ ಒಂದಕ್ಕೂ ನಿಮಗಿದೆ ಇಷ್ಟ ಆದ್ರಿಂದ ಭೀಷ್ಮು ಭವಂತ ಸರ್ವೈವಿ ಅದು ಸ್ವಲ್ಪ ಭೀಷ್ಮನಿಗೆ ಕಂಡಿರ್ತೀರಿ ಅಂತಾರೆ ಇಷ್ಟು ಹೇಳಿ ಕುಕ್ಕ ಬಂದ್ಬಿಟ್ಟರೆ ಭೀಷ್ಮಾಚಾರ ನಂಬಲಿ ಬರುವುದಿಲ್ಲ ಬಗ್ಗೆ ಸ್ವಲ್ಪ ಕಣ್ಣೀರಿಂದ ಭೀಷ್ಮನಗೆ ಕಣ್ಣೀ ಅಂತ ಇವ್ರು ಹೇಳ ಶಿಖರದಲ್ಲಿ ಪಕ್ಕದ ಶಿಖರದಲ್ಲಿ ಭೀಷ್ಮಕರಿದ್ದಾರೆ ಆ ಮುದುಕನಿಗೆ ಈ ಮೊಮ್ಮಗ ಹೇಳುವ ಮಾತು ಕೇಳ್ತಾ ಇದೆ ಎಷ್ಟು ಸಂಘಟ ಆಗಬೇಕು ಆಗ ಭೀಕರ ಏನ್ ಮಾಡಬೇಕು ಸತ್ಯನೆಯರ್ಷಂ ಗುರು ಉದ್ದ ಶಂಕರಾರ ಸಿಂಹನಾದ ಮಿನದ್ವಜಯ ಶಂಕಂ ಗದ್ದವ ಪ್ರತಾಪ ಅವರಿಗೆ ಕೈಲಿಕ್ಕಾಗಲಿಲ್ಲ ಈ ಮೊಮ್ಮಗನಿಗೆ ನಾನು ಯುದ್ಧಕ್ಕೆ ಸಿದ್ಧನಾಗಿದ್ದಾನು ತಿಳಿಸಬೇಕು ಅಂತ ಸಿಂಹನಾರ ಶಂಕರ ಈ ಶಂಕರಾರ ಊರಿದಾಗ ಕೌರವರು ಅವರ ಶಂಕರ ಊರ್ಬೇಕಲ್ಲ ಇವರಿಗೂ ಇನ್ಯಾರೋ ಶಂಕರಾದ್ರು ಇನ್ಯಾರು ಏನೋ ಮಾಡಬೇಕು ಒಬ್ಬ ಕೌಡವ ಶಂಕರಾರ ಮಾಡಿಲ್ಲ ಒಬ್ಬ ಕವರವತ್ತಾಗಲಿಲ್ಲ ಭೀಷ್ಮಕರ ಮುಖ ಮಾಡಬೇಕು ನಿಮ್ಮ ಕೆಲಸ ಅದಕ್ಕೆ ಶಂಕರ ಹಾಗೆ ನಾವು ಯುದ್ಧಕ್ಕೆ ಸಿದ್ಧ ಅದಕ್ಕೆ ಪ್ರತಿಯುತ್ತೇನು ಬರುತ್ತೆ ಅವರು ಶಂಕರ ಈ ಭೀಷ್ಮಾಚಾರ ಶಂಖನಾನ ಮಾಡಿದ ತಕ್ಷಣ ಪಂಚಜನ್ಯ ಮುಂಜಯ ಪೌರೌ ಮಹಂಖಂ ಭೀಮಧರ್ಮೋಧ್ರಹ ಅನಂತ ವಿಜಯ್ ರಾಜತಿಷ್ಠಿರೇವಶ ಸುಭೋಷ ಮಹಿಷ್ವ ಭೀಷ್ವಾಚಾರ ಶಂಖಕ್ಕೆ ಪ್ರತ್ಯುತ್ತರದ್ದು ಕಿಲಿಯ ಕಿಲಾಪತಿ ಧ್ವಸ ತಕ್ಷಣ ಕೃಷ್ಣ ಕೃಷ್ಣ ಶಂಕ ಊಜಿದ ಭೀಮ ಕೃಷ್ಣನ ಕೃಷ್ಣ ಪಾಂಚಜನ್ಯ ಊದಿದ ಕೃಷ್ಣನ ರಥದಲ್ಲಿ ಕುತ್ತಿರ್ತಕ್ಕಂತಹ ಅರ್ಜುನ ಪಾಂಚಜನ್ಯ ಊದಿದ ಸವ್ಯ ಸಾಕ್ಷಿ ನರ ನರಾಯಣ ಊದಿದ ನರ ಊದ ನರ ಓದಿದ ತಕ್ಷಣ ನರೋತ್ತವ ಓದಿದೆ ನರಂಜೇವ ಭೀಮಸೇನ ಓದಿದೆ ಭೀಮಸೇನ ಊದಿದ ಮೇಲೆ ಏ ನಮ್ಮಿಬ್ಬರು ತಮ್ಮ ಓದಿಬಿಟ್ಟಿಲ್ಲ ಧರ್ಮರಾಜ ಓದಿದ್ರು ಮೊದಲು ಶಾಂತಿ ಶಾಂತಿ ಶಾಂತಿ ಶಾಂತಿ ಈ ಇವರಿಬ್ಬರು ಷಠ ಓದಿ ತನಂತೀವಿ ವಿಭಿಶಿರ ಮೊದಲ ಅರ್ಜುನ ಅವನಿಗೆ ನೆಮ್ಮದೀಮ ಧರ್ಮರಾಜ ಇಲ್ಲಿ ತಮ್ಮನಿಂದ ಅಲ್ಲದೇ ಹೋಗುತ್ತೆ ಧರ್ಮಾರೆ ಊದಿಯಾದ ಮೇಲೆ ಇವರು ಇವರು ತಮ್ಮ ಸಹೇವ ಜಾದು ಘೋಷ ಮನೀಷ್ಪವು ತಮ್ಮ ಅವರ ಊದಿದ್ರು ಹೀಗೆ ಮೊದಲು ಆರು ಅಂಥ ಕೃಷ್ಣ ಐದು ಜನ ಪಾಂಡವರು ಓದಿದ್ರು ಜನ ಆಂಡ ಊದಿಯಾದ ಮೇಲೆ ಧೃಷ್ ಜುಮನ ಸೇನಾರ್ಪತಿ ಓದಿದ್ದು ಇವರಲ್ಲಿ ಒಂದು ಪರಸ್ಪರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಕೋರ್ಡಿನೇಷನ್ ಇದೆ ಕಾಪರೇಷನ್ ಅಲ್ಲಿ ಅಲ್ಲಿ ಸೇನಾಪತಿ ಊಟಿದ್ದು ಗೌರವರು ಯಾರು ಊದೇ ಇದೆ ಇಲ್ಲಿ ಪಾಂಡವರು ಮೊದಲು ಊಟದ್ದು ರಿಸ್ವಾನ ಮಾಡಬೇಕಾದ್ರೂ ಯಾರೋ ಒಂದು ಸೈನಿಕರಲ್ಲ ಪಾಂಡವರು ಯುದ್ಧಕ್ಕೆ ಗೌರವ ಯುದ್ಧ ಪಾಂಡವರು ನಾವು ಸಿದ್ಧರಿದ್ದೇವೆ ಅಂತ ಹೇಳಿದರು ಪಾಂಡವರು ಶಂಖ ಯುದಿಯಾದ ತಕ್ಷಣ ಕೃಷ್ಣ ಮರುಳು ಅವನ ತಾರತಿ ಅವನ ಸಾರತದಲ್ಲಿ ಯುದ್ಧವಿದೆ ಪಾಂಡವರಾದರೆ ಸೇನಾರತಿ ದೃಷ್ಟಿಮುಣನ ಊದಿದ ದೃಷ್ಟಿಮುನ ಶಂಕ ಊದಿದ ತಕ್ಷಣ ಸೇನಾರತಿಯ ಅದಕ್ಕೆ ಪ್ರತ್ಯುತ್ತರ ಕೊಟ್ಟರು ಅಲ್ಲಿ ಬಂದಿರತಕ್ಕಂತಹ ವೀರದಲ್ಲಿ ಕವಿಯ ಕಳೆವಾಣಿಗೆ ಸೇರಿದಂತಹ ವಿರಾಮ ವಿರಾಟ ದುಪದ ಅತ್ಯಂತ ಹೊರಬರವರು ದೂರನ ಸಮಾವೇಶವು ಹಾಗಾಗಿ ದ್ರೋಣಾಚಾರ ಭೋಚಾರ ವಯಸ್ನ ಹಿರಿಯ ಕೊನೆ ರೋಗಿ ದುಡಲ ಮಕ್ಕಳು ಯುವಕರು ಉಳಿಯಾದ ಮೇಲೆ ಸೇನಾಪತಿ ಶಂಕ ಊರಿಯಾದ ಮೇಲೆ ದುಷ್ಟದಿಮ್ನ ವಿರಾಟಶ್ಚ ಆಮೇಲೆ ಕೃಷ್ಣದ್ಯುಮ್ನ ಸೋದರ ಶಿಖಂಡಿ ಮಹಾರಥ ಅವನು ಶಂಕ ಓಡಿದ ಆಗ ದುರ್ಬಳ ಊರ್ಲಿಲ್ಲ ಅವನು ತನ್ನ ಮೊಮ್ಮಕರ ಜತೆಗೆ ನಿಂತಿ ನನಗೆ ವ್ಯವಸ್ಥೆ ಬಾ ಆಮೇಲೆ ಇನ್ನೊಬ್ಬ ಕಾಶಿಯ ಪರಮೇಶ್ವರ ಕಾಶಿರಾಜ ಅವನು ಓಡಿದ ಆಮೇಲೆ ಕೃಷ್ಣನ ಜತೆಗೆ ಬಂದ ಸತ್ಯಕೀಶಿ ಅಪರಾಧಿತ ಈ ಐದು ಜನ ವೀರರು ಓದಿದರು ಶಿಖಂಡಿ ಧೃಷದ್ಯುಮ್ನ ವಿರಾಟ ಸಾಕ್ಷಿರಾಜ ಇಷ್ಟು ಜನ ಊದಿಯಾದ ಮೇಲೆ ಮೊಮ್ಮಕರ ಜತೆಗೆ ದುರ್ಬಲ ಊದರು ಕೊನೆಯ ದುರ್ಬದ ಶಂಕ ಆರು ಜನ ಕೃಷ್ಣ ಅವರ ಐದು ಈ ಆರು ಜನ ವೀರರು ಆರು ಆರು ಹೊಂದ್ರಹ ಮಕ್ಕಳು ಸ್ಥಾನ ಹದಿನೈದು ಶಂಕಿದ ದೌಪದ ಐದು ಜನ ಪಾಂಡವ ಮಕ್ಕಳು ಓದಿದ್ರು ಆರು ಆರು ಆರು ಹದಿನೆಂಟು ಶಂಕೆ ಹೇಳ್ತೀನಿ ಯಾಕೆಂದ್ರೆ ಪಾಂಡವರ ಕಡೆಯಿಂದ ಹದಿನೆಂಟು ಶಂಕ ಹದಿನೆಂಟು ಜಯ ಪಾಂಡವರು ಎತ್ತಾರೆ ಈ ರೋಷ ಶಂಕು ಪೃಥಕ್ ಪಥಕ್ ನೀವು ಹೋಗಿ ಭವೀಯ ನೋಡಿ ಹದಿನೆಂಟನೇ ಶ್ಲೋಕ ಮುಗಿಸಿ ಏಕೆ ಅನ್ನೋದನ್ನ ಎಷ್ಟು ಅದ್ಭುತವಾಗಿ ಸಾಲ ಮಾಡ್ತಾರೆ ಯಾರು ಅಂದ್ರೆ ಇದನ್ನು ಬಿಡುಗಡೆ ಮುಂದುವರೆದು ಯಾರು ಗಮನಿಸುವುದಿಲ್ಲ ಈ ಹದಿನೆಂಟಕ್ಕೆ ಈ ಶ್ಲೋಕ ಹದಿನೆಂಟನೇ ಶ್ಲೋಕ ಮುಗಿದು ಹದಿನೆಂಟು ಶಂಕ ಓದಿದ್ರು ಹದಿನೆಂಟು ಜಯ ಪಾಂಡವರು ಗೆಲ್ತಾರೆ ಅನ್ನೋದನ್ನ ಹದಿನೆಂಟು ಶ್ಲೋಕದಲ್ಲಿ ಹದಿನೆಂಟು ಹೆಸರು ಹೇಳ್ತಾ ಎಸ್ಟಾಬ್ಲಿಷ್ ಮಾಡಿದರು ಹದಿನೆಂಟು ಜನ ಹೆಸರು ಹೇಳಿದ್ರು ಹದಿನೆಂಟು ಶಂಕ ಓದಿದ್ರು ಅಲ್ಲಿ ಊರ ಜಯದ ಕಥೆ ಬದಲಾಯಿತು ಶಿಲಾಶಾಸನದಲ್ಲಿ ಬದಲಾಯಿತು ಹೀಗೆ ಪ್ರಥಮ ಅಧ್ಯಾಯದಲ್ಲಿ ದುರೋಧನ ಸೈಕಾಲಜಿಯನ್ನು ಕೊಡ್ತಿದ್ರು ಈ ಕಡೆ ಅರ್ಜುನ ನೋಡಿದ್ರು ಅತ್ಯದ್ಭುತ ಅರ್ಜುನ ಬರುವಾಗಲೇ ಅವರಿಗೆ ಯುದ್ಧ ಮಾಡಬೇಕು ದೀಪಾಚಾರೋಚಾರಿಗೆ ಮಾಡಬೇಕು ಬರ್ತಾದ ಗೊತ್ತಿತ್ತು ಇಲ್ಲ ಗೊತ್ತಿದ್ದು ಪೂರ್ವ ಅಲ್ಲ ಬಹಳ ಅಹಂಕಾರದಿಂದ ಹೋಗಿದ್ದ ಅವನ ಮೊದಲನೇ ಮಾತಾಡ ಅಹಂಕಾರ ಇದೆ ನೋಡಿ ಸೇನೆಯವರು ಅವರ ಮಧ್ಯೆ ರಥಂ ರಥಂ ಸ್ಥಾಪ ಅವನ ಕೃಷ್ಣ ಮಾತಿನಲ್ಲಿ ಅವನ ಕೃಷ್ಣನನ್ನು ದ್ರೈವ ನನ್ನ ಗಾಡಿಯನ್ನು ನಮ್ಮ ಅಂತ ಹೇಳೋದಿಲ್ಲ ಆ ಮೇ ಅನ್ನೋದ್ರಿಗೆ ಇದು ಗಮನಿಸಿ ನನ್ನ ರಥವನ್ನ ಆ ಎರಡು ಸೇನೆ ಮಧ್ಯೆ ನಿಲ್ಲಿಸು ಕೃಷ್ಣ ಅಂದ್ರೆ ನಮ್ಮ ರಥನ ಬರೋದಿಲ್ಲ ಆ ಮೇ ಅನ್ನೋದು ಋತರಾಕ್ಷಣ ಮಾತಾ ನನ್ನ ಎಷ್ಟು ಇದು ಇತ್ತೋ ಎಷ್ಟು ಮೋಹ ಇವ ಅದೇ ಮೋಹ ಏ ರಥನ್ನ ರಥ ಯಾರ ರಥ ಉಪನಿಷತ್ನೇ ಪುರೇಕಾಗ್ವಾರ್ಯ ವಕ್ರಚೇತಃ ಶರೀರಂ ರಥಮೇಜ ಕಠೋಪನಿಷತ್ ಭಗವದ್ಗೀತೆ ಹಿನ್ನೆಲೆಯಲ್ಲಿ ಹೇಳ್ತಾರೆ ಕುದುರೆ ರಥಧಾರಿ ಖಾರತಿ ಎಲ್ಲ ಈ ಇದರಲ್ಲಿ ಪಯಣ ಮಾಡತಕ್ಕಂಥ ರಸಿಕ ಯಾವ ಜೀವ ಅದ ರಥ ಯಾವ ಶರೀರ ಕುದರೆಗಳು ಯಾವ ಇಂದ್ರಿಯ ಹಯಾನಾಗುವುದು ನಮ್ಮ ಪಂಚೇಂದ್ರಿಯು ಕುದುರೆಗಳು ಈ ಶರೀರವೇ ರಥ ಅದರೊಳಗೆ ಇರುತ್ತೆ ಜೀವನೇ ರಥಿಕ ಭಗವಂತನೇ ಸಾರತಿ ಆ ರಥ ರಥಿಕ ನಿಜವಾಗಿ ನಾವು ರಸಿಕರು ಅಲ್ಲ ಆದ್ರು ಯಾಕಂದ್ರೆ ಇದು ಡ್ರೈವರ್ ಕಂಬ ಅವರು ಯಾರೋ ರೈಲು ಓದರ ಓದರ ಗಾಡಿ ಮಾಡ್ಕೊಂಡ್ರೆ ಕೃಷ್ಣ ತಾರಕ ಮಾಡಿ ಯಾರೋ ಗಾಡಿ ಅನ್ನಲ್ಲ ಅದು ಅವನೇ ಗಾಡಿ ಈ ಶರೀರಾದ ಸದ್ವಾರಂ ಅಜಸ್ಯ ಇದು ಈ ಶರೀರ ಅನ್ನತಕ್ಕ ರಥ ಗಾಡಿ ಯಾರು ಅಂದ್ರೆ ಇದು ಹುಟ್ಟದವನ ದೇಹ ಇದು ಈ ದೇಹದ ಮೂಲಕ ದೇಹ ಅಜಸಸ್ಯ ಈ ದೇಹದ ಯಾರು ಹುಟ್ಟುದಿಲ್ಲವೋ ಅವರ ದೇಹ ಅಂದ್ರೆ ಈ ದೇಹದ ಹುಟ್ಟುವುದು ಹಗಂತ ಹುಟ್ಟುದಿಲ್ಲ ಅಂದ್ರೆ ದೇಶದ ಹೋಗಿದ್ದಾನೆ ಅಂತರಾಮಿಯಾಗಿ ಹಾಗಾಗಿ ಹುಟ್ಟಳವನ ದೇಹ ಇದು ಎಲ್ಲರೇ ಇಂತಹ ಒಂದು ಅಪೂರ್ವವಾದ ಅಭಿವ್ಯಕ್ತಿಯನ್ನ ಅಜಸ್ಯ ನಾಹೋ ಅಧ್ಯಯನ ವಿಶ್ವ ಭುವನ ಹೃದಯದಲ್ಲಿ ಮಾತಾಡ್ತಾರೆ ಈ ವಿಶ್ವ ಯಾರು ಸತ್ಯ ಹುಟ್ಟರವಣ ಲ್ಲಿ ಒಂದು ಹುಟ್ಟಿತು ವಿಶ್ವಸನ್ ಅಜಸ್ಯ ನಾವು ಅಧ್ಯಯನ ಪುಟ್ಟವನ ಹಕ್ಕುಳಿಂದ ಒಂದು ಹುಟ್ಟಿತು ಅದೇ ನಾವಿ ಕಮಲ ನಾವಿ ಕಮಲ ಅಂದ್ರೆ ಹುಬ್ಬಳ್ಳಿ ಕಮಲ ಮಂತ್ರಿ ಕಮಲ ಅಂದ್ರೆ ಬ್ರಹ್ಮರು ಯೂನಿವರ್ಸು ಕ್ರಿಯೇಟ್ ಆಗಿ ಭಗವಂತ ಉದಾರಣದೊಳಗೆ ಇಡೀ ವಿಶ್ವ ಒಳಗಿತ್ತು ಅದು ಅಭ್ಯರ್ಥವಾಗಿ ಅದಕ್ಕೆ ಹುಕ್ಕಳಲ್ಲಿ ಅವರೇ ಒಂದು ಹುಟ್ಟಿದ್ರು ಯಾರು ಹೋಗ್ಲು ಪುಟ್ಟದವನ ಹುಕ್ಕಳಲ್ಲಿ ಒಂದು ಹುಟ್ಟಿದು ಅವರ ಹುಟ್ಟರವರು ಮನವಿ ವಿಶ್ವ ಹುಟ್ಟಿತು ಅಜಸ್ಯ ಹಾಗೆ ಪುಟ್ಟದವನ ದೇಹ ಇರುವು ಒಳೆಯಲ್ಲ ನೀನು ರಚಿಕ ಅಲ್ಲ ಮಧ್ಯೆ ನೀನು ಅಥಿಕ ನಾವೇ ಹೋಗುವಾಗ ನಿಮಗೆ ವಿಶ್ವ ಕೊಟ್ಟ ಅದೇ ಅದೇ ಕೂಡ ಹೇಳಬೇಕು ಡಿಕ್ಲರೇಷನ್ ಹಾಕಲಿಲ್ಲ ಐದು ಹತ್ತು ವರ್ಷದಿಂದ ನಾನು ಹೇಳಿದ್ದರೆ ಇದರ ಓಣರ್ಶಿಪ್ ನಾನು ಯಾವ ಡಿಕ್ಲೇರೇಷನ್ ನೋಡಿದಿಲ್ಲ ಅವರು ಹತ್ತಿಸಿದಾಗ ಹತ್ತಬೇಕು ಇಡೀ ಅದು ಗಾಳಿಯಲ್ಲಿ ಇದೆ ಅದರ ದಾಳಿಯ ದೈವೇ ಹೊರಡಣೆ ಇದು ಇದು ಉಪನೇಷತ್ ಕಾರಣ ಹೇಳುತ್ತೆ ಸತ್ತ ಹಾಗಾಗಿ ಅರ್ಜುನ ಹೆಚ್ಚು ಹೋಗಬೇಕಿತ್ತು ಕೃಷ್ಣ ಬರೆಯ ಸಾರಥಿ ಅಲ್ಲ ಅವರ ರಥಿ ಅವರ ಸಾರಥಿ ಎಲ್ಲವರು ಅವನು ಕೂಡಿಸಿಕೊಂಡು ಬಂದೆ ಅರ್ಜುನ ಅರ್ಜುನ ರಥಮಸ್ಥಾಪೇ ಅಂದ್ರೆ ಇಂಗ್ಲೀಷನ ಮೈ ಸಂಸೆಯೇ ಇಂಗ್ಲೀಷನ ಮೈ ನೇತ್ರ ನನ್ನ ರಥವನ್ನು ಎರಡು ಸೇನೆಗಳ ಮಧ್ಯೆ ನಿಲ್ಲಿಸ್ತಾರೆ ಈ ಮಾಧ್ಯವಾಗ ಅವನಿಗೆ ಎಷ್ಟು ಮೋಹ ಎಷ್ಟು ಇವೋ ತುಂಬಿತು ಅವಳ ಹಾತಿನಲ್ಲಿ ಅದು ಕರೆಯಲಾರದೆ ಹೊರಕೆ ಚೀಮುಟಾಯಿ ಇವೋ ಒಳಗೆ ಅವರು ಅರಿವು ಇಡಲಿಕ್ಕಾಗದೆ ಕೃಷ್ಣ ಯಶ ಮಾಡುವ ಹುಡುಗಿ ಭಾರತ ಏರಿದೆ ಸ್ವಲ್ಪ ದೀಸ ಇಳಿಸಬೇಕು ಶ್ರೀಕೃತ ಕೆರತಿ ಮಾಡ್ಬೇಕು ಈಗ ಅದಕ್ಕೆ ಏನ್ ಮಾಡಿದ ಎರಡು ಸೇನೆಯ ಮಧ್ಯದಲ್ಲಿ ಎಲ್ಲಿ ನಿಲ್ಲಿಸಬಹುದಿ ಒಂದು ಕೃಷ್ಣ ಒಂದು ಕೆಲಸ ಮಾಡ ಭೀಮ ದ್ರೋಣ ಪ್ರಮುಖತಃ ಪ್ರವೇಶಾಂಚ ಭೀಷಿಕಂ ಸ್ಥಿತ್ಹುತಮಂ ಊವಾಜ ಪಾರ್ಥಿ ಬಹಳ ವಿಚಿತ್ರವಾದ ಒಂದು ಕೆಲಸ ಮಾಡಿದೆ ಅರ್ಜುನ ಹೋಗಿ ಈ ಕಣೆಕ್ಕೆ ನೋಡಿದರೆ ಎದುರಲ್ಲಿ ಯಾರು ಭೀಷ್ಮ ದ್ರೋಣ ಅವರು ಹಿರಿಯರು ವಂಶದ ಹಿರಿಯರೆಲ್ಲ ಕಾಣ್ಯ ಹೋಗಿ ಕಣಸ ವಂಶದ ಹಿರಿಯರು ಅಜ್ಜ ಮುತ್ತಜ್ಜ ಗುರುಗಳು ಕಾಣುತ್ತೆ ಹಾಯಿಸುತ್ತದೆ ಬೇಕು ಕೃಷ್ಣ ತೆರೆದಿ ನಿಲ್ಲಿಸಿ ಸುಮ್ನೆ ಕುರುಹುದಿಲ್ಲ ಸುಮ್ನೆ ಪುತ್ರ ಏನು ಅಂತ ಅವ್ರು ಕಿತ್ತ ಒಂದು ಸೈಕೋ ಶಾರ್ಟ್ ಟ್ರೀಟ್ಮೆಂಟ್ ಮರ ಸೂನಿ ಪಾರ್ಥ ಶೇಯ ಅನ್ನ ಸಮೇತ ಕುರು ಅಂತ ಅಪ್ಪ ನೋಡು ನಿನ್ನ ಕುರುಗಲನ್ನು ಅಂತ ಅಂದ್ಬಿಟ್ಟ ಅದೇ ನೋಡು ಅಂತ ಹೇಳಿ ಬಿಟ್ಟೆ ನೋಡು ನಿನ್ನ ಕುರುಗಳನ್ನು ಅಷ್ಟು ಹೇಳಿದ ತಕ್ಷಣ ಕುರು ಮೋಸ ಜಾಗೃತವಾಗಿ ಹೇಗಿದೆ ವೇವನ ಎಲ್ಲಿ ನೋಡಿದ್ರೆ ಅಲ್ಲಿ ದಿವಾರ್ಜುನರು ಕಂಡು ಹಾಗೆ ಅರ್ಜುನ ಎಲ್ಲ ನೋಡಿದ್ರಲ್ಲಿ ಕುರುಗಲೋ ಎಲ್ಲ ಬೈಕಿ ಅವರು ಏನ್ ಹಾಕೊಳ್ಳುವುದು ವರದಿಯಿಂದ ಇದ್ದ ಬಂಧು ಸ್ನೇಹ ಹೊರಗೆ ಬರೋದಕ್ಕೆ ಬಂದ ದೂರು ಹೋಗಿ ಕೈ ಕೊಟ್ಟಿ ಅಪ್ಪ ನೋಡು ನಿನ್ನ ಕುರುಗಲನ್ನು ಅಂತ ಅಂದ್ಬಿಟ್ಟ ನಿಜವಾಗಿ ಅಲ್ಲಿ ಕುರುಗಳದ್ದು ಬೆರಗಳಿದ್ದು ಅಂದ್ರೆ ಯಾರು ಕೂಡ ಇದು ಯಾರೋ ಯಾರ್ಯಾವೂ ರಾಜ್ಯದ ಶ್ರೇಷ್ಠರು ಆದರೆ ಕೃಷ್ಣ ಕುರೂರನ್ನು ನೋಡುವಾಗ ಅಲ್ಲಿ ಸೇರಿದ ಎದುರಲ್ಲಿರುವ ಎಲ್ಲರೂ ತನ್ನ ಬಂಧುಗಳು ತನ್ನ ಆತಿಯರು ತನ್ನ ವಂಶದವರು ಅನ್ನ ಕಂಥ ಆ ವಂಶದ ಬಂಧು ಪ್ರಜ್ಞೆ ಅಂತ ಕೃಷ್ಣನಿಗೆ ನೋಡೋದಿರಿ ಹೈಪದಿ ಅವನ ಮನಸ್ಸಿನಲ್ಲಿ ಸೂಕ್ತವಾಗಿದ್ದ ಬಂಧುಸ್ಥೆ ಅವನ ನೋಡಿದಾಗ ಓಹೋ ಎಲ್ಲ ಆಚಾರ್ಯಾನು ರಾತ್ರಿ ಮುತ್ರಾನ್ ನೌತಾನ್ ಶಿಶು ಅಯ್ಯೋ ಎಲ್ಲ ಹುಮ್ ಪೈಕಿ ಇದ ಇದು ಬರಬೇಕು ಅವನು ಇದು ಹೇಳಬೇಕು ಆಮೇಲೆ ಮತ್ತೆ ಹೈಪದರ ಮಾಡಿದೆ ಎಷ್ಟು ಬ್ಯೂಟಿಫುಲ್ ಆಗಿ ಡೆವಲಪ್ಮೆಂಟ್ ನೋಡಿ ಈ ಸೈಕೋ ಅನಾಲಿಸ್ ಹೇಗೆ ಒಬ್ಬ ಲತ್ತ ಹೇಗೆ ಕೃಷ್ಣ ಹಂತ ಹಂತವಾಗಿ ಅದನ್ನು ಸೇಪಾಡ್ತಾನೆ ಅವರು ಜತೆಗೆ ಬಂದು ನ ಅಯ್ಯೋ ನಮ್ಮ ಗುರುಗಳು ಗುರು ನಹತ್ವಾಹಿ ಮಹಾನುಭಾವ ನಶಯೋ ಗುರು ತುಂಬ ಈ ಗುರುಗಳನ್ನು ಕಂಡು ಸ್ತ್ರೀಯರನ್ನು ಕಂಡು ಭೀಷ್ಮರನ್ನುತ್ತರಿಂದ ತೊಯ್ಯ ಸಿಂಹಾಸನದಲ್ಲಿ ಕೂತು ನಾವು ಅಗ್ನಿ ಆಗುವುದಕ್ಕಿಂತ ಭೀಕ್ಷೆ ಬದುಕುರೇನು ಅಂತ ಸಿದ್ಧವೇ ಅಂತ ಪೂರ್ತಿ ತಿರುಗಿ ಎಲ್ಲ ಕೇಳಿದ ಕೃಷ್ಣ ಎಲ್ಲ ಕೇಳಿ ಅವನು ಏನೇನು ಮಾತಾಡಿದ್ರೆ ಯುದ್ಧ ಆಗಲೇ ಅಂತ ಹೇಳ್ತಾನೆ ಯುದ್ಧ ಆಗದೆ ಈ ದೇಶದಲ್ಲಿ ಇರತಕ್ಕಂತಹ ಯುವಕರೆಲ್ಲ ನಾಶವಾಗ್ತಾರೆ ನಿಜವಾಗಿ ಭೀಕರ ಒಂದು ಚಿತ್ರದಲ್ಲಿ ಯುದ್ಧ ಆತರಿತದೆ ಯುದ್ಧ ಆಗಿನ ದೇಶ ಆಗಿದೆ ಎಲ್ಲಾ ಯುವಕರು ಯುದ್ಧದಲ್ಲಿ ಭಾಗವಹಿಸಿದರು ಇವುಗಳು ಭಾಗವಹಿಸಲು ಬಹಳಷ್ಟು ಅಂಶ ಸತ್ತು ಹೋದು ಸತ್ತು ಹೋದಾಗ ದೇಶದಲ್ಲಿ ಉರಿ ಉದ್ಯಾರು ಮತ್ತು ಇನ್ನೂ ಪ್ರಾಯಕ್ಕೆ ಬರೆದ ಹುಡುಗರು ಮತ್ತು ಮದುವೆಯಾಗಿ ಗಂಡನ್ನು ತಲುಕೊಂಡ ಹೆಮ್ಮಕ್ಕಳ ಮದುವೆಗೆ ಗಂಡು ಇಲ್ಲದ ಹುಡುಗಿಯರು ದಿಸೇಷನ್ ಅರ್ಜುನ ಹೇಳ್ತಾರೆ ಇಂತಹ ಪರಿಸ್ಥಿತಿ ಎಲ್ಲ ವಿಡಿಯನ್ನು ಮಾತಾಡ್ತಾರೆ ಬಳಿ ಹೃದರು ಸಣ್ಣ ಮಕ್ಕಳು ಆದರೆ ಮದುವೆಯಾಗಿ ಗಂಡನನ್ನು ಕಳ್ಕೊಂಡಂತಹ ಹೆಣ್ಮುಗಳು ಮದುವೆಗೆ ನಂದಿಡದಂತಹ ಹುಡುಗಿಯರು ಈ ಸಮಾಜದಲ್ಲಿ ಎಲ್ಲದೆ ಹೆಣ್ಮು ದಾಟ ತಪ್ಪಾಗುತ್ತೆ ತ್ರೀ ಶು ಕೃಷ್ಣ ವಾರ್ಷಿಯ ಜಾತಿಯ ವರ್ಣಸಂಕ ಬಹಳ ದೊಡ್ಡ ಮಾತಾಡ್ತಾನೆ ಹೆಣ್ಮಕ್ಳು ಮದುವೆ ಇಲ್ಲದೆ ಬರ್ಬೇಕಾಗುತ್ತೆ ದಂಡಿಗೆ ನಾಲ್ಕೈದು ಜನ ಹೆಣ್ಣು ಅಥವಾ ಏನು ತನ್ನ ದೈಹಿಕವಾದ ಇನ್ಸ್ಟಿಂಕ್ಟ್ ವಿವಾದ ಹರಿಯುವಂತಹ ತಾನ ಕೃಷಿಯನ್ನು ಕಳ್ಕೊಳ್ಳಬೇಕ ಅನೈತಿಕವಾದ ರೀತಿಯಲ್ಲಿ ಬದುಕಬೇಕಾಗುತ್ತೆ ಎಲ್ಲ ಇದ್ದರ ಪರಿಣಾಮ ಪ್ರಶ್ನ ಇದ್ದವೇ ಆದ ಬಹಳ ಅರ್ಜುನ ಎಷ್ಟು ಪ್ರಸಂಗವಾಗಿ ಮೋಸ್ಟ್ ಕನ್ವಿನ್ಸಿಂಗ್ ಆರ್ಗ್ಯುಮೆಂಟ್ ಆಶ್ಚರ್ಯ ಏನು ಅದೇ ಯಾವ ಪ್ರಶ್ನೆಗೂ ಪ್ರಶ್ನ ಉತ್ತರ ಕೊಡೋದೇ ಅವರ ದೈವ ಮಸ್ವಾರ್ಥ ನೈಕತ್ವಯುಪತೆ ಹೇರಿಯದೇ ಮಾತಾಡಬೇಡ ಇನ್ನಿಷ್ಟು ಮಾತಾಡಿದ್ದು ಕೃಷ್ಣ ಒಂದು ಹತ್ತಿಗಳಲ್ಲಿ ಹೊರಗಾಕ್ತಾರೆ ಇದು ಇನ್ನು ಹೇರಿಯವಾದ ಮಾತು ಇದು ಲಭಿಕೆ ಅಲ್ಲ ಅಂತ ಯಾವ ಮಾತೆಯೂ ತೊಡಪಿಲ್ಲ ಅವನು ಅವರ ವೈದ್ಯ ಹಿರಿಯನ್ನು ಹೊರತಿಗೆ ಪುಸ್ತಕ ಮಕ್ಕಳನ್ನು ಹೇರಿಯ ಮಾತು ಯಾಕೆ ಗೊತ್ತೋ ಇದು ಹೇರಿಯ ಮಾತು ಕೃಷ್ಣ ಹೇಳಿದ್ರೆ ಯಾಕೆ ನಮಗೆ ಅರ್ಹ ಬೇಕಾಗಿದ್ರೆ ನಾನು ಎಕ್ಸಾಂಪಲ್ ಕೊಡಬೇಕು ನಿಮಗೆ ಅರ್ಜುನ ಏನು ಹೇಳಿದ ಮೊದಲಿಗೆ ಒಂದು ಮಾತಾಡುದನ್ನು ಹೇಳಿದ್ರೆ ಕೃಷ್ಣ ಸಂತೋಷ ಆಗಿತ್ತು ಯುದ್ಧಕ್ಕೆ ಹೋಗುವ ಮುಂದೆ ಕೃಷ್ಣ ಯುದ್ಧದಲ್ಲಿ ಸಾಯ್ತಾರೆ ಜನ ಕಾಯ್ತಾರೆ ಭೀಮಸೇನಾ ಏನಾದ್ರೆ ಇದ್ದ ಅಲ್ಲೇ ಮಾಡಬಾರಲಿಲ್ಲ ಯುದ್ಧ ಆಗಬೇಕೋ ಭೀಮಸೇನಾ ಶಾಂತಿಯೋ ನಿನ್ನ ಅಭಿಪ್ರಾಯ ಏನು ಅಂತ ಕೇಳಿದ ಕೃಷ್ಣ ಸಂಧಾನ ಕೋರ್ವ ಅವನು ಹೇಳಿದ ವಯಂ ದುರ್ಯೋಧನ ನೀತೇರ್ಭೂತ್ವ ವ್ಯಾಖ್ಯಾನ ಮಾತ್ಮನೋ ಭರತಾಹ ನಷನ್ ಕೃಷ್ಣ ನಮಗೆ ಅನ್ಯಾಯ ಆಗಲು ಆದರೆ ಎಲ್ಲ ಅನ್ಯಾಯವನ್ನು ನುಂಗಿಕೊಂಡು ನಾನು ಬರುತ್ತೇನೆ ದುರ್ಯೋಧನ ಮನೆಯಲ್ಲಿ ಅವನ ಕೈಗಳಿಗೆ ಕೆಲಸ ಮಾಡಿಕೊಂಡು ನಾನು ಬದುಕುತ್ತಿದ್ದೇನೆ ಧೀಮ ಹೇಳಿದ ಮಾಡಿದ್ದು ಯಾಕೆಂದರೆ ಮಹಾಸ್ಮನೋ ಭರತಾ ನಷನ್ ಅಂತ ನಮ್ಮ ಈ ಭಾರತ ದೇಶದ ಜನ ಕಾಯುವುದೇ ಜನಾಂಗ ಹಕ್ಕಿ ಆಗಬೇಕೇಡ ಅಂತ ಅರ್ಜುನನಿಗೆ ಎಲ್ಲಿ ಮಾತು ಹೇಳ ಅವ್ನು ಹೇಳ್ಕೊಂದ್ರೆ ಯುದ್ಧ ಅಗತ್ತ ಬಹಳ ವಿಮರ್ಶೆಯಿಂದ ಬಂದ ಅಲ್ಲಿ ಪೈಕಿ ಅವರನ್ನು ನೋಡಿದ್ರೆ ಕೃಷ್ಣ ನಮ್ಮ ಪೈಕಿಯವರು ಸೈಟ್ ಅಲ್ಲಿ ಬಂದವರು ಎಲ್ಲರೂ ಬೇಕಿಯವರೆ ಯಾರ್ಯಾರು ಪೈಕಿ ಯಾರು ಬೈಕಿ ಯಾರಿಲ್ಲ ಅರ್ಜುನನ ಪೈಕಿ ಅಲ್ಲಿ ಬಂದ ಪ್ರತಿಯೊಬ್ಬ ಸೈಕರಿಗೂ ಅವರಿಗೆ ಸಂದೆ ತಾಯಿದ್ದಾರೆ ಅವರು ಹೆಂಡತಿ ಮಾಡ್ತಿದ್ದಾರೆ ಅವರ ಕೈ ತೆಗೆತಾರೆ ಅವರು ಯಾರೋ ಪೈಕ್ರೆ ಅದು ಅದರಲ್ಲಿ ಅರ್ಜುನಿಗೆ ಎಲ್ಲರೂ ಬಂದಿದ್ದಾರಪ್ಪ ಇವರ ಪೈಕಿ ಅವರ ನೀರು ತೆಗೆಲ್ಲೇ ಯುದ್ಧ ಆದರೆ ಇಲ್ಲಿ ಬಂದ ಸಹಿತರ ಸಂದ ಕಡೆ ಎಲ್ಲರೂ ಇಲ್ಲೇನು ಹೆಣ್ಣತಿ ಎಲ್ಲರೂ ಇಲ್ಲೇನು ಅಂತ ಅವ್ರು ಅನುಸಿಲ್ಲ ನಮ್ಮ ಪೈಕಿ ಅವರು ಇದನ್ನು ಕಷ್ಟ ಹೇಳಿ ಕಣ ಇದು ನೀನು ಜನ ನ್ಯಾಯ ಆಗ್ತದೆ ನೀವು ಕಡೆ ಬರಲಿಲ್ಲ ನಿನ್ನ ಪೈಕಿ ಅವರ ಕನ್ನಡ ಇದ್ದವೇರಂತ ಕಂಡಿದ್ದು ಇದಕ್ಕೆ ಒಂದು ದುಷಾಂತ ಕೊಡ್ತೀನಿ ಎಲ್ಲ ಬರೋರು ಹೋಗಿದ್ದಾರೆ ನಮ್ಮ ತನಿಖೆ ಒಂದು ರೀತಿ ಯಾತ್ರೆಗೆ ಅವರು ಸ್ಪೆಷಲ್ ಟ್ರೈನ್ ಏನ್ ಆ ಟ್ರೈನ್ ಇಂಥ ಆದ್ರೆ ಇಂಥ ರಾತ್ರಿ ಟ್ರೈನ್ ಬರ್ತದೆ ನನ್ನ ಮೆಸೇಜ್ ಬಂದಿದೆ ಅವರು ಯಾವ ಟ್ರೈನಲ್ಲಿ ಬರ್ತಾರೆ ಅಂತ ಸುದ್ದಿ ಬಂದಿದೆಯೋ ಆ ಆಕ್ಸಿಡೆಂಟ್ ಆಯ್ತು ಅಂತ ಮುಂದೆ ಸರ್ ಸುದ್ದಿ ಅಂತ ನಮಗೆ ಟೆನ್ಶನ್ ನಮ್ಮ ಪೈಕೋ ಟೈನ್ ಇದ್ರು ಅಂದ್ರೆ ಅದರ ಆಕ್ಸಿಡೆಂಟ್ ನಲ್ಲಿ ಗಾಯ ಬಂದವರ ಸತ್ತದ ಹೆಸರು ಬರುತ್ತೆ ಅದು ನಮ್ ಪೈಕೋರಿಲ್ಲ ನಮಗೆ ಅವ್ರು ಸತ್ತವರ ಪೈಕೋರಿಲ್ಲ ನಮ್ಮ ಯಾರೂ ಕಾಲಿಲ್ಲ ಮನವರ್ತಿಗಳು ಅರ್ಜುನ ಆ ಯುದ್ಧದ ಏನೂ ವಿಚಾರ ನೀಚಾರ ಯಾರೂ ಚಿತ್ರ ಪ್ರತಿಯೊಬ್ಬರಿಗೂ ಪೈಕೋರಿದ್ದಾರೆ ಪ್ರತಿಯೊಬ್ಬರಿಗೂ ಕಂಗ್ ಸೇರಿ ಅಕ್ಕಿದ್ದಾರೆ ಅನ್ನ ತಂಗ ಇದ್ದಾರೆ ತಂದೆ ಗಾಯಿದ್ದಾರೆ ಹೆಸರಿ ಮಕ್ಕಳಿದ್ದಾರೆ ಯಾರು ಪೈಕಿ ಹೇಳಿದವರು ಯಾರು ನಿನ್ನ ಪೈಕಿಯವರು ನಿನ್ನ ರಾಜ್ಯದ ನಾಸಕ್ಕೆ ಇಡೀ ಎಷ್ಟು ಜನ ಸಾಯಿ ನಮ್ಮ ಪೈಕಿಯವರು ಗೆದ ಮೂರ್ಖದಿದ್ದ ಯತ್ನ ಮಾಡಿ ಇದನ್ನ ಪ್ರಶ್ನೆ ಹೇಳಿದ್ರೆ ಹೇಳಿಕನ ಮಾತಿದ್ರು ಪ್ರಜ್ಞಾತ್ಮಸ್ ಮಧ್ಯೆ ಅವನು ಹೇಳಿಗರಂತೆ ಮಾತಾಡಬೇಕೀರನಾಗಿ ಕೆಟ್ವಾ ಹೃದಯ ದೌರ್ಬಲ್ಯಂ ಹೃದಯ ದೌರ್ಬಲ್ಯಂ ಕೆಟ್ವಾ ಕನ್ನಡ ಮನೋವೃತ್ತಿಯನ್ನು ಬಿಟ್ಟು ಎದು ನಿಲ್ಲು ಹೋರಾಡು ಅನ್ಯಾಯ ವಿರುದ್ಧ ಹೋರಾಡು ಮತ್ತೆ ಅವನು ಮತ್ತೊಂದು ಸಂಖ್ಯೆಯುವಾರ ನೋದೇ ನಾವು ಗೆಲ್ತವು ಇರೋ ನಿಷಯ ಇಲ್ಲ ಗೆಲ್ತವೆ ಇರೋ ನಿಶ್ಚಯ ಇಲ್ಲ ನಿಮಗೆ ಸೊಳು ಬೇಜಾರಿಲ್ಲ ನೀವು ಅನ್ನ ಯೋಜನೆ ಬರೋದು ಅದರಲ್ಲಿ ಫಲ ಏನು ಬೇಕಾದ್ರೆ ನಿಮಗೆ ಕೆಲಸ ಮಾಡುವುದಕ್ಕೆ ಮಾತ್ರ ಅಧಿಕಾರ ಫಲ ಅಭ್ಯರ್ಥಿ ಮಾಡಬಾರದು ಅಂತ ಅರ್ಥ ಬರಬೇಕು ಬರದಿ ಕೆಲವರಿಗೆ ಏನಾಯಿತು ಕರ್ಮದಲ್ಲಿ ಮಾತ್ರ ಅಧಿಕಾರ ಫಲಾಪೇಷೆ ಮಾಡಬಾರದು ಅಂದ್ರೆ ಅರ್ಥ ಏನು ಶ್ರೀಮಂತರ ಮನೆಯಲ್ಲಿ ಬರವು ಕೆಲಸ ಮಾಡಬೇಕು ಆದ್ರೆ ಅವರು ಸಂಬಳ ಬರಬೇಕಿದ್ರೆ ಸಂಬಳ ಅಂತ ಅಪೇಕ್ಷೆ ಮಾಡಬಾರದು ಇದು ಶ್ರೀಮಂತರ ಪರವಾಗಿ ಬಡವರನ್ನು ಮತ್ತಷ್ಟು ಬಡವರನ್ನಾಗಿ ಮಾಡುವ ಶ್ರೀಮಂತರನ್ನು ಮತ್ತಷ್ಟು ಶ್ರೀಮಂತರನ್ನಾಗಿ ಮಾಡುವ ಭೂರು ಶಾಲಿ ಅಂತ ಅಭಿನ ಕಂಡಿತು ಇನ್ನೊಂದು ನಮಗೆ ಒಬ್ಬರು ಕವಿನ ಕವಿರುವ ಕರ್ಮ ನೇಮಾಧಿಕಾರೇ ಮಹಾಪೇಷ ಪದಾರ್ಥ ಅಂತ ಜಗತ್ತಿಗೆ ಬೋಧಿಸಿದಂತಹ ಭಗವದ್ಗೀಡೆಯನ್ನು ಕಿತ್ತೆಗೆ ತೇರಿ ಗಮನ ಬರು ಅದು ಆಕಾಶವಾಣಿಯಲ್ಲಿ ಬಹಳ ಅದೇ ಎಲ್ಲಾದ್ರೂ ಕುರಾನ ಬಗ್ಗೆ ಅಥವಾ ಬೈಬಲ್ ನ ಬಗ್ಗೆ ಬರೆದಿದ್ದೆ ಅವರು ಬರುತ್ತಿಲ್ಲ ಈ ದೇಶದಲ್ಲಿ ಅದು ಭಗವದ್ಗೀತೆ ಬಗ್ಗೆ ಬರೆಯುವುದು ಇಲ್ಲಿ ಬರ್ತಬಹುದು ಈ ದೇಶದಲ್ಲಿ ಅವನು ಅದನ್ನು ಬಹಳ ಓದಿದ್ರು ಅದು ಆಕಾಶವಾಣಿಯಲ್ಲಿ ಬಹಳ ಕಮನತ ಬಹಳ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಒಬ್ಬರು ಮುಸ್ಲಿಂ ಇದು ಕಮಲ ಓದಿದವರು ಹಿಂದೂ ಇದ್ರು ಭಗವದಗೀತೆ ಅಟ್ಯಾಕ್ ಮಾಡಿರುವ ಹಿಂದೂ ಆ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಹೇಳಿದರು ಸ್ವಾಮಿ ಇದು ಚೆನ್ನಾಗಿರೋದಿಲ್ಲ ಈಗ ನಾವು ಒಂದು ಧರ್ಮದ ಬಗ್ಗೆ ಅಟ್ಯಾಕ್ ಮಾಡಿ ಬ್ರಾಕಾಶ್ ಮಾಡಬಾರದು ನನ್ನ ತಪ್ಪಿ ಹೀಗೆ ಮಾಡಬಾರ್ದು ಅದು ರಿಕ್ವೆಸ್ಟ್ ಮಾಡಿದ ನೀನು ಸುಮ್ಮನೆ ಇರಾ ನನಗೆ ಇದೆ ರೆಸ್ಪಾನ್ಸಿಬಿಲ್ ಬೋರಿ ದೊಡ್ಡ ಹೆದರ್ ಪ್ರಾಕಾಶ ಮಾಡಿದ ಬ್ರಾಕಾಶ ಮಾಡಿದ ಸಿಟಿ ಸರ್ಕಾರ ಸಸ್ಪೆಂಡ್ ಮಾಡಿ ನಿರಕರಾಗಿ ಇಂಥ ಮಾಡಬಾರದು ತಪ್ಪು ಸರ್ ಬೇರೆ ಅಂತ ರಿಕ್ವೆಸ್ಟ್ ಮಾಡಿದ್ನ ಅದು ಯಾಕೆ ಅರ್ಥ ಮಾಡಿದ್ರು ಹೇಳಿದ್ರೆ ಭಗವದ್ಗೀತೆ ಅರ್ಥ ಆಗಬೇಕಂತ ಶ್ಲೋಕೀಯದಲ್ಲಿ ಎರಡು ಶ್ಲೋಕ ಇಷ್ಟವಾಗಿದ್ದ ಯಾವ್ದೇ ಒಂದು ಕೃಷ್ಣ ಹೇಳಿದ್ದು ಸರ್ವಧರ್ಮಾನ್ ಪರಿಚೇಜ್ಯ ಯಾವ ಧರ್ಮವೂ ಬೇಡ ಆರಾಮಾಗಿ ಕೃಷ್ಣ ಹೇಳಿ ಮೋಸ ನಾವು ಅಲ್ಲೇ ಮಾಡ್ತಾ ಇದ್ದೀವಿ ಎಲ್ಲ ಧರ್ಮ ಬರ್ತದೆ ಯಾವ ಧರ್ಮವೇ ಧರ್ಮದ ಹೆಸರನ್ನು ಹತ್ರ ಬರಲ್ಲ ಇದು ಒಂದು ಕೃಷ್ಣ ಹೇಳಿದ್ದು ಕಡೆ ಇದೊಂದು ಏನು ಹೇಳಿದರಾದ ಧರ್ಮಕ್ಕೆ ಭೂತಿ ಭಾರತ ಅಭ್ಯಸ್ಥಾನ ಧರ್ಮಕ್ಕೆ ತದಾತ್ಮಾನು ದುರಾಮ್ಯಮ್ ಕೃಷ್ಣ ಯಾವಾಗ ಧರ್ಮ ತಲೆ ಅಲ್ಲಿ ಹಾಕಿ ಅಧರ್ ಎತ್ತೋ ಆ ನಾನು ಬರ್ತೇನೆ ಅದರ ಕೃಷ್ಣ ಬಲಿಕ್ಕಾದ್ರೆ ಏನಾಗಬೇಕು ನಾವೇನು ಮಾಡಬೇಕು ನಾವು ಧರ್ಮ ಮಾಡ್ತಾ ಬಲಿಕ್ಕೆ ಆಗುದಿಲ್ಲ ಅವರ ಕೃಷ್ಣ ಭೂಮಿಗೆ ಏನು ಬೇಕಾಗಿ ನಾವು ನಾವು ದೇವರ ಅತಿ ಮಾಡಿದ್ರೆ ಕೃಷ್ಣ ಬರೀ ಆಗುತ್ತೆ ಅದನ್ನ ಕೃಷ್ಣನೇ ಮಾಡಬಹುದಾದ ಉಪಕರಣ ತಗೋದ್ರ ಹಾಗೆ ಪುಟ್ಟ ಗುಡಿ ಕಾನ್ಸೆಪ್ಟ್ ನೀರಿಂದ ತಗೊಳ್ಳುವ ಅರ್ಜುನ ಯುದ್ಧ ಮಾಡಿದ್ರೆ ಯಾರು ಸಾಗಲಿ ಈ ರಾಹ ನಷ್ಟ ಸಂಬಳ ವಿಷಯ ಈ ಸಿನಿಮಾ ಏನು ಬಂತಲ್ಲಿ ಅರ್ಜುನ ಯುದ್ಧ ಮಾಡುವ ಯುದ್ಧದಲ್ಲಿ ಸೋಮ ಗೆಲುವಿನ ಪ್ರಶ್ನೆ ರಾಹ ನಷ್ಟ ಪ್ರಶ್ನೆ ಇಲ್ಲ ಯುದ್ಧದಲ್ಲಿ ಯಾರು ಯಾರು ಮಾಡುತ್ತಾರೆ ಆದರೆ ಯುದ್ಧದಲ್ಲಿ ಸೌಮ್ಯ ಗೆಲುವಿನ ಬಗ್ಗೆ ಹೇಗಿರಬೇಕು ಅನ್ನೋದನ್ನ ಚಿತ್ರ ಮಾಡುತ್ತ ಒಂದು ಕರ್ಮ ಸಿದ್ಧಾಂತ ಕರ್ಮ ಮಾಡುವಾಗ ನಮ್ಮ ಕಾನ್ಸೆಪ್ಟ್ ಏನಿರಬೇಕು ಅಂತ ಕರ್ಮ ಪೇರಿ ಪ್ರಯಹ ಪ್ರಪಂಚದಲ್ಲಿ ಯಾರು ಹೇಳದಷ್ಟು ಸೈಂಟಿಫಿಕ್ ಆದ ಕ್ರಮತೀರ ಕೃಷ್ಣ ಅದ್ರಲ್ಲಿ ಹೇಳಿದ್ದಾನೆ ಅದು ಎಷ್ಟು ಸೈಂಟಿಫಿಕ್ ಆಗಿರ್ತಕ್ಕಂಥ ಕ್ರಮತೀರಿ ಅದು ಜೀವನದಲ್ಲಿ ಎಷ್ಟು ಕಾರ್ಮಕಾಲಿಕ ಸತ್ಯ ಯಾಕೆ ಅನ್ನೋದನ್ನ ಮತ್ತೆ ಇನ್ನೊಂದು ಮಾತಾನೆ ಕೃಷ್ಣ ಕರ್ಮದ ಒಂದು ಸಂತೋಷ ಅಕರ್ಮೇಲೆ ಅಕರ್ಮಣ್ಯ ಕರ್ಮ ನಿನ್ನೆ ಒಂದು ಮಾತಾಡಿದರೆ ಯಾರಿಗೆ ಗೊತ್ತಿದೆಯೋ ಅವರಿಗೆ ಗೊತ್ತಿಲ್ಲ ಯಾರಿಗೆ ಗೊತ್ತಿಲ್ಲವೋ ಅವರಿಗೆ ಗೊತ್ತಿದೆ ಎಂದ ಹಾಗೆ ಕೃಷ್ಣ ಹೇಳ್ತಾರೆ ಕರ್ಮ ಇದೆಯೋ ಅಲ್ಲಿ ಕರ್ಮ ಇಲ್ಲ ಎಲ್ಲಿ ಕರ್ಮ ಇಲ್ಲವೋ ಅಲ್ಲಿ ಕರ್ಮ ಇರುವುದು ಇದರ ಸಮಾಜ ಕಾಂಟ್ರವರ್ಷಿಯಲ್ ಆಗಿ ಅಥವಾ ಕಾಂಟ್ರಡಿಕ್ಟರಿ ಆಗಿ ಮಾತುಗಳನ್ನು ಹೇಳುವುದರ ಮೂಲಕ ಪರಸ್ಪರ ವಿರುದ್ಧವಾದ ಎರಡು ಮುಖಗಳನ್ನು ಹೇಳುವ ಆ ಎರಡರಿಗಿಂತ ಆಚಗಿರುವ ಒಂದು ಸತ್ಯವನ್ನು ಹೊಲಿಸುವಂತಹ ವಿಧಾನ ನಮಗೆ ಅನುಭವಕ್ಕೆ ಬಾರದ ಸಂತೀಗ ತಂತ್ರಜ್ಞಾನ ಹೇಳಬೇಕಾಗುತ್ತೆ ಆ ಎರಡು ಇರೋಧರ ಆಚೆಗೆ ಸತ್ಯವನ್ನು ಹೊಸುವಂತಹ ಒಂದು ಭಾಷೆಯ ಮತ ತಂತ್ರ ಈ ಮಾತಿನ ಮೂಲಕ ಕೃಷ್ಣ ಕರ್ಮ ಸಿದ್ಧಾಂತ ಕಮ್ಮ ಹೇಗೆ ನಮ್ಮ ಮುಂದೆ ಎದ್ದಿದ್ದಾನೆ ಅಂತ ತಿಳ್ಕೊಂಡು ಅಲ್ಲಿಂದ ಮತ್ತೆ ನಮಗೆ ಈಗ ಇಬ್ಬರ ಮನಸ್ಥಿತಿ ಗೊತ್ತಾಯಿತು ಅರ್ಜುನ ಹೇಗೆ ಕುಸಿತಿದ್ದಾನೆ ಮಾನಸಿಕವಾಗಿ ಗುರಿಯರನ್ನು ಹೇಗೆ ಮನಸ್ಸು ಕುಟಿದ್ದಾರೆ ಇಬ್ಬರ ಸೈಕಾಲಜಿ ಗೊತ್ತಾಯಿತು ಒಂದು ಮಾತು ನಾನು ಹೇಳಬೇಕು ಭಗವದ್ಗೀತೆಯನ್ನ ಪ್ರತಿದೆ ಕೃಷ್ಣಾರ್ಜುನ ಕುಮಾರಿ ಭಗವದ್ಗೀತಾ ಉಪನಿಷತ್ತು ಅಂತ ಒಂದು ಮಾತಿದೆ ಭಗವದ್ಗೀತೆಯನ್ನು ಉಪನಿಷತ್ತು ಅಂತ ಕರೆದಿದ್ದಾರೆ ಉಪನಿಷತ್ತು ಅಂತ ಯಾಕೆ ಕರೆದಿದ್ದಾರೆ ಭಗವದ್ಗೀತೆಯನ್ನ ಉಪನಿಷತ್ತು ಅಂದ್ರೆ ಏನು ಭಗವದ್ಗೀತೆ ನಿಜವಾದ ವೇದದ ಭಾಗ ಅಲ್ಲ ಉಪನಿಷತ್ತುಗಳಲ್ಲ ವೇದ ಭಾಗಗಳು ವೇದದ ಕ್ರೀಮ್ ಭಗವದ್ಗೀತೆ ಮಹಾಭಾರತದ ಒಂದು ಭಾಗ ಅದು ಮಹಾಭಾರತದ ಕ್ರೀಮ್ ಇರಬಹುದು ಅದು ಉಪನಿಷತ್ ಹೇಗಾಯಿತು ಈ ಉಪನಿಷತ್ವವನ್ನು ಶಬ್ದದಲ್ಲಿ ಅವರು ಕೊಟ್ಟಿರುವ ಮಹತ್ವವನ್ನು ತಿಳ್ಕೊಂಡಾಗ ಇನ್ನೊಂದು ಮುಖದಿಂದ ಭಗವದ್ಗೀತೆಗೆ ಒತ್ತು ಕೊಡುವುದು ಸಾಧ್ಯವಾಗುತ್ತೆ ಉಪನಿಷತ್ತು ಅಂದ್ರೆ ಆ ಶಬ್ದದ ಅರ್ಥ ನಾವು ತಿಳ್ಕೊಂಡ್ರೆ ಇವರು ವೇದದಲ್ಲಿ ವೇದದ ಅತ್ಯಂತ ಸಾರತಮವಾದ ಭಾಗವನ್ನು ಉಪನಿಷತ್ತು ಅಂತ ಕರಿದ್ದರು ವೇದ ಟೆಕ್ಸ್ಟಿಗೆ ಟೆಕ್ಸಿಗೆ ಅದಕ್ಕೆ ಪರಿಶಿಷ್ಟ ಇದೆ ಅದನ್ನ ಬ್ರಾಹ್ಮಣ ಅರಣ್ಯದ ಉಪನಿಷತ್ತು ಅಂತ ಮೂರು ಭಾಗಗಳಿವೆ ವೇದದಲ್ಲಿ ಪರಿಶಿಷ್ಟ ಟೆಕ್ಸ್ಟ್ಗೆ ಬ್ರಾಹ್ಮಣ ಬ್ರಾಹ್ಮಣ ಅಂತಂದ್ರೆ ಬ್ರಾಹ್ಮಣ ವೇದ ಅವರ ರಿಚುವಲ್ಸ್ ಅನ್ನು ವಿವರಣೆ ಭಾಗ ಬ್ರಾಹ್ಮಣ ಅಂದ್ರೆ ಅಧಿಕೃದ ಅಸ್ಲಿದೆ ಅದರ ನಂತರ ಆರಣ್ಯ ಕಾಂತಿದೆ ಈ ಬ್ರಾಹ್ಮಣ ಒಂದು ಸಾಮಾನ್ಯವಾಗಿ ಗೃಹ ಜೀವನ ಮಾಡತಕ್ಕಂಥ ಮನೆಯಲ್ಲಿ ಅನುಷ್ಠಾನ ಮಾಡ್ತಕ್ಕ ಕರ್ಮದ ನಮ್ಮ ಸಹ ಭಾಗ ಅದರ ನಂತರ ಹಿಂದಿನ ಕಾಲದಲ್ಲಿ ವಾನಪ್ರಥ ಅಂತ ಒಂದಿತ್ತು ಇಲ್ಲ ಹಿಂದೆ ಸಾಮಾನ್ಯ ಮಕ್ಕಳು ಪ್ರಾಯಕ್ಕೆ ಬಂದ ಮೇಲೆ ಮನೆಯ ಯಜಮಾನಿಕೆಯನ್ನು ಮಕ್ಕಳಿಗೆ ಬಿಟ್ಟುಕೊಟ್ಟು ತಂದೆ ತಾಯಿ ಕಾಡಿನಲ್ಲಿ ಹೋದ್ರೆ ಜೀವಿಸಿದ್ರು ಆದರೆ ಅರಣ್ಯದಲ್ಲಿ ವಾಸ ವಿಶೇಷವಾಗಿ ಅಧ್ಯಯನ ಮಾಡಬೇಕಾದ ಪುರುಷವನ್ನು ಆರಂಗ್ಯಪದ ಉಪನಿಷತ್ ಅಥವಾ ಒಂದು ದೃಷ್ಟಿಯಿಂದ ಗೃಹ ಬ್ರಾಹ್ಮಣವನ್ನು ಓದಬೇಕು ಅದರ ನಂತರ ವಾನಪ್ರಥ ಆರಣ್ಯಕವನ್ನ ಸನ್ಯಾಸಿಗಳಿಗೆ ಉಪನಿಷತ್ವ ಅಂದ್ರೆ ಸನ್ಯಾಸಿಗಳಿಗೆ ಉಪನಿಷತ್ತು ಸನ್ಯಾಸಿರಿಯಾದ ವಿಷಯವಾದ ತೆಟ್ಟು ಅಧ್ಯಾತ್ಮದಲ್ಲಿ ಪೂರ್ತಿ ಕಾನ್ಸಂಟ್ರೇಷನ್ ಮಾಡುವಾಗ ಉಪನಿಷತ್ತು ವೇದದ ವೇದ ಪೂರ್ಣ ವೇದದ ಜ್ಞಾನದ ಕ್ಲಿಮು ಅದರ ಸಾರಭೂತವಾದ ಹರ ಉಪನಿಷತ್ತು ಅಂತ ಹೇಳಿದೆ ಈ ಅರ್ಥ ಉಪನಿಷತ್ತು ಅನ್ನೋ ಶಬ್ದಿಂದ ಹೀಗೆ ಬಂತು ಉಪನಿಷತ್ತು ಅಂದ್ರೆ ಏನು ಅನ್ನೋದನ್ನ ನಾವು ಮೊದಲು ಹೆಚ್ಚಿಸುತ್ತೇವೆ ಉಪನಿಷತ್ತು ಅಂದ್ರೆ ಉಪ ಮತ್ತು ನಿಷತ್ತು ಎರಡು ಶಬ್ದಗಳು ಸರಿಯಾಗಿರುವಂತದ್ದು ಉಪ ಅಂದ್ರೆ ಏನು ಸಾಮಾನ್ಯವಾಗಿ ಈಗ ಉಪಾಯೋದಕ್ಕೆ ಸಮೀಪ ಅಂತ ಅರ್ಥ ಇದೆ ಸಪಾ ದಿನ ಅರ್ಥ ಇದೆ ಸಮೀಪದಲ್ಲಿ ಇರಿಸ ಉಪ ಅಂದ್ರೆ ಸಮೀಪದಲ್ಲಿ ಇನ್ನೊಂದು ಅರ್ಥ ಉಪ ಸಂಪಾದಕ ಉಪನದಿ ಸಬಾರ್ಡಿನೇಟ್ ಅನ್ನು ಉಪಾನ್ವನ್ನ ಬರ್ತಾರೆ ಆದ್ರೆ ಮೂಲಭೂತವಾದ ನಿಷಬ್ದ ಅರ್ಥ ಸಂಹಿತ ಅಂತ ಅಲ್ಲ ಸಬಾರ್ಡಿನೇಟ್ ಉಂಟಲ್ಲ ಉಪ ಅನ್ನೋದಕ್ಕೆ ಎತ್ತರ ಅನ್ನೋ ಅರ್ಥವೇ ಇವತ್ತು ಹೊರಕೊಳ್ಳಿ ಹೋಗಲಿಲ್ಲ ಇದೆ ನಾವು ಕಣ್ಣು ಹಾಯಿಸಿದ್ರೆ ಇದು ಭಾಷಾಶಾಸ್ತ್ರವನ್ನು ಓದಿದ್ರೆ ಗೊತ್ತಾಗುತ್ತೆ ಸಂಸ್ಕೃತದ ಉಪವೇ ಇಂಗ್ಲೀಷ್ ಅಲ್ಲಿ ಅಪ್ ಆಯಿತು ಸಂಸ್ಕೃತದ ಉಪರ ಇಂಗ್ಲೀಷ್ ಅಲ್ಲಿ ಅಪರಾಯಿತು ಅದೇ ಜಮ್ಮನ್ ಭಾಷೆಯಲ್ಲಿ ಓದಲು ಆಯಿತು ಅದೇ ಹಿಂದಿಯಲ್ಲಿ ಉಪರಾಯಿತು ಅದೇ ಕನ್ನಡದಲ್ಲಿ ಉಪದಿಗೆ ಆಯಿತು ಇದು ಎಲ್ಲ ಉಪದೇ ಉಪರನ್ನು ಹೊರತಾ ಇದೆ ಉಪಾಂದ್ರೆ ಹಾಗಾಗಿ ಉಪಾಂತ ಹತ್ತಿರ ಅಲ್ಲ ಉಪಾಂದ್ರೆ ಎತ್ತರ ಉಪನಿಷತ್ತು ಅಂದ್ರೆ ನಮ್ಮನ್ನು ಎತ್ತರಕ್ಕೆ ಒಯ್ಯುವ ಗ್ರಂಥ ಎತ್ತರದಲ್ಲಿ ಓದಬೇಕಾದ ಎರಕ್ಕೆ ಒಯ್ಯುವ ಗ್ರಂಥ ಎತ್ತರ ಅಂತಂದ್ರೆ ದೈಹಿಕವಾದ ಎತ್ತರ ಅಲ್ಲ ಉಪರೆಯಲ್ಲಿ ಕುತ್ಕೊಂಡು ಓದಿದ ತಕ್ಷಣ ಉಪನಿಷತ್ವೂ ಅರ್ಥವಾಗುವುದಿಲ್ಲ ದೈಹಿಕವಾದ ಎಸರ ಅಲ್ಲ ಬೌದ್ಧಿಕವಾದ ಎತ್ತರ ಮೆಂಟಲ್ ಅದರಿಂದ ನಮ್ಮನ್ನು ಬೌದ್ಧಿಕವಾಗಿ ಇಲವೇಟೆಡ್ ಮಾಡತಕ್ಕಂತಹ ಗ್ರಂಥವನ್ನ ಉನಿಷತ್ತು ಅಂತ ಇವಾಗ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಹಾಗೆ ನೋಡಿ ಉಪನಿಷತ್ ಓದುವುದಕ್ಕೆ ಉಪನಯನ ಆಗಬೇಕು ಉಪನಯನ ಆದ ಮೇಲೆ ಹೋಗಬೇಕು ಉಪನಿಷತ್ತು ಓದಬೇಕು ಎಲ್ಲ ಕಡೆ ಉಪನಿಷ್ ಇದು ವೆರಿ ಇಂಡಿಂಗ್ ಉಪನಿಷತ್ತು ಓದುವ ಉಪನಯನ ಉಪನಯನ ಅಂದ್ರೆ ಇದೇನು ಅರ್ಥ ಹೇಳಿದ್ದಾರೆ ನೀವು ಪೋಹಿತ ಹತ್ತಿರ ಕರ್ಕೊಂಡು ಹೋಗೋದು ಅಂತ ಹೇಳಿ ಯಾರ ಹತ್ತಿರ ಅಂದ್ರೆ ಹುಡುಗಿನ ಹತ್ರ ಶಿಕ್ಷಣ ಕರ್ಕೊಂಡು ಹೋಗೋದು ಉಂಟ ಅದಲ್ಲ ಅದೂ ಹೌದು ಹುಡುಗಿನ ಹತ್ರ ಶಿಕ್ಷಣ ಕರ್ಕೊಂಡು ಹೋಗೋದವ್ರು ಉಪನಯನ ಅಂತ ನೋಡಿದ್ರೆ ಹತ್ತಿರ ಕರ್ಕೊಂಡು ಹೋಗುವುದು ಅಂತ ಅರ್ಥ ಆಗಿದ್ರೆ ಮದುವೆ ಯಾಕೆ ಉಪನಯನ ಅಲ್ಲ ಹುಡುಗಿ ಅಂತ ಹುಡುಗನ ಕೊಂಡು ಅದು ಒಂದು ಉಪನಯನ ಅಲ್ವಾ ಮದುವೆ ಎಂದು ಅಂತ ಕರೆಯೇ ಉಪನಯನ ಅಂತವರು ಈ ಉಪನಯನ ಅಂತ ಕರೆದ್ರಲ್ಲಿ ಒಂದು ವಿಶಿಷ್ಟವಾದ ಅರ್ಥ ಇದೆ ಉಪನಯನ ಅಂದ್ರೆ ಎತ್ತರಕ್ಕೆ ಕೊಂಡೊಯ್ಯುವುದು ಅಲ್ಲಿ ತನಕ ಅವರು ಜ್ಞಾನದ ದಾರಿಯಲ್ಲಿ ಬರೀ ಆಟ ಆರ್ಥ ಹೊ ಜೀವನ ಮಾಡ್ತಾ ಇದ್ದ ಮಗುವನ್ನ ಜ್ಞಾನದ ಎತ್ತರಕ್ಕೆ ಕೊಂಡೊಯ್ಯುವ ದೀಕ್ಷೆ ಅದರಿಂದ ಉಪನಯನ ಅಂತಂದ್ರೆ ಎತ್ತರಕ್ಕೆ ಕೊಂಡೊಯ್ಯುವುದು ಅನ್ನೋ ಅರ್ಥ ನಿವಾದಾರ್ಥ ಹತ್ತಿರಕ್ಕೆ ಕೊಂಡೊಯ್ಯುವುದು ಅಲ್ಲ ಎತ್ತರಕ್ಕೆ ಕೊಡ್ುವ ಉಪಾಧ್ಯಾಯ ಉಪಾಧ್ಯಾಯ ಅಂದ್ರೆ ಏನು ಉಪ ಅಧ್ಯಯನ ಅಧ್ಯಯನ ಮಾಡಿದವ ಎತ್ತರದ ಅಧ್ಯಯನವನ್ನು ಮಾಡಿದವ ಅಂದ್ರೆ ಅಧ್ಯಯನದಿಂದ ಎತ್ತರ ಕೇಳಿದವರಿ ಈ ಒಂದು ಉಪನಯನ ಅಥವಾ ಎತ್ತರಕ್ಕೆ ಕೊಂಡೊಯ್ಯಬೇಕಾದಂತಹ ಅಲ್ಲಿಗೆ ಗುರುತಿಸಿದೆ ಅವನು ಉಪನಿವರ್ತನ ಎತ್ತರಕ್ಕೆ ಕೊಂಡೊಯ್ಯುವಂತವನ್ನು ಪಾಠ ಮಾಡಿದಾಗ ಇವರ ಎತ್ತರಕ್ಕೆ ಇರ್ತಾನೋ ಬ್ಯೂಟಿಫುಲ್ ಈ ಉಪಾನವನ್ನು ಎತ್ತರ ಅನ್ನೋ ಅರ್ಥ ಸಂಸ್ಕೃತ ಸಾಹಿತ್ಯದಲ್ಲಿ ಎಲ್ಲರೂ ಮೃತಪಟ್ಟಿದ್ದಾರೆ ಪ್ರಾಯ ನೀವು ಸಂಸ್ಕೃತ ಪಂಡಿತರ ಹಾಕಬೇಕಾದ್ರೆ ಕೇಳಿ ಉಪಾಧ್ಯಯವನ್ನು ಹತ್ತಿರ ಅಂತ ಕೇಳುತ್ತಾರೆ ಈ ಎತ್ತರ ಅರ್ಥ ಮತ್ತೆ ಹೋಗಿದೆ ಅದು ಎಲ್ಲಿ ಉಪನಿಷತ್ತು ಉಪನಯನ ಉಪಾಧ್ಯಾಯ ಈ ಎಲ್ಲಾ ಶಬ್ದ ಉಳಿದಿದೆ ಅದರ ನಂತರ ವರ್ಷಕ್ಕೊಮ್ಮೆ ವೇದಾಧ್ಯಯನದ ನವೀಕರಣಕ್ಕೆ ಉಪಗ್ರಹ ಅರ್ಥದ ಎಲ್ಲರೇ ಉಪ ಅನುವ ಶಬ್ದ ಉಪರನ್ನು ಅರ್ಥದಲ್ಲಿ ಅಪರ್ ಪ್ರಪಂಚದ ಎಲ್ಲ ಭಾಷೆಗಳಲ್ಲೂ ಭಾಷಾಶಾಸ್ತ್ರದ ದೃಷ್ಟಿಯಿಂದ ನಾವು ನೋಡಿದರೆ ಉಪಾಯದಕ್ಕೆ ಎತ್ತರ ಅನ್ನೋದು ಮೂಲಭೂತವಾದ ಅಥವಾ ಹತ್ತಿರ ಅನ್ನೋದು ಅನಂತರ ಬಂದಾರ್ಥ ನಿಜವಾದ ಅರ್ಥ ಅಲ್ಲ ಇಂಥ ಮೂಲಭೂತ ಅರ್ಥಕ್ಕೆ ನಾವು ಹೋಗಬೇಕು ಮತ್ತು ಪುರಾಣಗಳನ್ನ ಭಾರತವನ್ನು ಅರ್ಥ ಮಾಡುವಾಗ ಆ ಶಬ್ದದ ಮೂಲ ಎಲ್ಲಿಂದ ಹೊರಟಿತ್ತು ಅದರ ಮೂಲಭೂತವಾದ ಅರ್ಥ ಏನು ಹಾಗಾಗಿ ಉಪನಿಷತ್ತು ನಮ್ಮನ್ನು ಅತ್ಯಂತ ಎತ್ತರಕ್ಕೆ ಕೊಂಡೊಯೋಗ ಗ್ರಂಥ ಭೌತಿಕವಾಗಿ ಹಾಗೆ ಮಹಾಭಾರತ ಒಂದು ಐದನೆಯ ವೇದ ಅಂತ ಹೇಳಿ ನಾಲ್ಕು ವೇದಗಳಿದ್ದವು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ನಾನು ಯಾಕೆ ಶಬ್ದ ಹೇಳಿ ಬಹಳ ಜನ ಅಥರ್ವಣ ವೇದಾಂಶ ಅಥರ್ವಣ ವೇದ ಅಲ್ಲ ಅದರ ಹೆಚ್ಚು ಅಥರ್ವ ವೇದ ಕೆಲವೊಂದು ಎಷ್ಟೋ ಸಂದರ್ಭದಲ್ಲಿ ರೂಢಿಯಲ್ಲಿ ಕಪ್ಪು ಶಕಗಳು ಬರ್ತವೆ ನಾನು ಈಗ ಒಂದು ಹೇಳಿದೆ ಬ್ರಾಹ್ಮಣ ಅಂತ ಹೇಳಿದೆ ಬ್ರಾಹ್ಮಣ ಅಂತ ಹೇಳ್ತೇನೆ ಯಾರಾಗಿ ಹೇಳಿದ್ರೆ ಬ್ರಹ್ಮ ಬ್ರಾಹ್ಮಣ ಅಂತ ಹೇಳಿದಾರೆ ಅದು ನಿಜವಾಗಿ ತಪ್ಪು ವಿಚಾರ ಶಾಸ್ತ್ರೀಯವಾಗಿ ಸರಿಯಾದ ವಿಚಾರ ಅಲ್ಲ ಹಾಗೆ ಅಥರ್ವಣ ವೇದ ಅನ್ನೋದು ಸರಿಯಾದ ಶಬ್ದ ಅಲ್ಲ ಅದನ್ನ ಅಥರ್ವ ವೇದ ಅಂತ ಹೇಳ್ಬಹುದು ಅಥವಾ ಅಥರ್ವ ವೇದ ಅಂತ ಹೇಳ್ಬೋದು ಅಥರ್ವ ಅನ್ನೋ ಋಷಿಯ ಹೆಸರ ಅಥರ್ವ ಋಷಿ ಕೆರಿಕೆ ಮಾಡಿದ ಕಂಪಾಯಿ ಮಾಡಿದ ವೇದ ಅಥರ್ವ ವೇದ ಅಥರ್ವ ಋಷಿಯ ಸಂಬಂಧಪಟ್ಟದನ್ನು ಬರ್ತದೆ ಅಂತ ಶಬ್ದ ಆಗುತ್ತೆ ಬೇಕಿಂತ ಹಾಗೆ ಹೇಳ್ಬಹುದು ಆ ಎವು ಇಲ್ಲ ಅಥರ್ವ ವೇದ ಅನ್ನೋದು ಕರೆಕ್ಟ್ ಆದ ಶಬ್ದ ಈ ನಾಲ್ಕು ವೇದಗಳ ಜೊತೆಗೆ ಪಂಚಮ ವೇದಾನಾಂ ವೇದ ಮಹಾಭಾರತ ಐದನೇ ವೇದವಾಗಿ ತೆರಿಕೊಂಡಿತ್ತು ಇದನ್ನು ವ್ಯಾಸರು ರಚಿಸಿದರೂ ಕೂಡ ಅದು ವೇದದ ಸಮಾನವಾಗಿ ಐದನೇ ವೇದವಾಗಿ ವೇದದ ಸಮಾನವಾಗಿ ಅಲ್ಲ ವೇದಾರ್ತ್ಯುತ್ತಮಂ ಚಕ್ರೆ ಪಂಚಮಂ ವೇದಮುತ್ತಮಂ ಅಂತ ಹೇಳಿದಾರೆ ಇದು ವೇದಕ್ಕಿಂತಲೂ ನಿಗಾದ ಗ್ರಂಥ ಅಂತ ನಮ್ಮ ಮಹತ್ವವನ್ನು ಪಾತೀಂದ್ರೂ ಕೊಟ್ಟಿದ್ದ ಮಹಾಭಾರತಕ್ಕೆ ಅಂತ ಮಹಾಭಾರತ ಇಡೀ ಒಂದು ವೇದ ಸಂಹಿತೆ ಆದರೆ ಅದರ ಉಪನಿಷತ್ತು ಯಾವುದು ಭಗವದ್ಗೀತೆ ಅದು ನಮ್ಮನ್ನ ಅತ್ಯಂತ ಬೌದ್ಧಿಕವಾದ ಎತ್ತರದ ಮೇರೆಗೆ ಕೊಂಡೊಯ್ದು ನಿಲ್ಲಿಸುವಂತಹ ಒಂದು ಗ್ರಂಥ ಮಾನಸಿಕವಾಗಿ ಮನುಷ್ಯರನ್ನ ಯತ್ರಕ್ಕೇರಿಸುವ ಗ್ರಂಥ ಉಪನಿಷತ್ತು ಇಲ್ಲಿ ಒಂದು ತಮಾಷೆ ಕೃಷ್ಣಾರ್ಜುನ ಸಂವಾದ ಅಂತ ಇದನ್ನು ಹೇಳೋದು ಕೃಷ್ಣ ಕಪ್ಪು ಅರ್ಜುನ ಬಿಳಿ ಕಪ್ಪು ಬಿಳಿ ಈ ಸಮವಾದ ಇದು ಮಹರೋಚವಾದ ಕಪ್ಪು ಮತ್ತು ಬಿಳಿ ಕೃಷ್ಣ ಅರ್ಜುನ ಇದು ಕಪ್ಪು ಅಂದು ಒಂದು ಬಿಳಿ ಇನ್ನೊಂದು ಅದನ್ನ ಅರ್ಜುನ ಹೆಚ್ಚಿಸಿದೆ ಸವ್ಯ ಸಾಧಿ ಇದನ್ನೆಲ್ಲ ಬಹಳ ಅರ್ಥಪೂರ್ಣವಾಗಿ ಬಳಸ್ತಾರೆ ಕೃಷ್ಣ ಕಪ್ಪು ಅರ್ಜುನ ಬಿಳಿ ಕೃಷ್ಣ ಜ್ಞಾನದ ಸಂಕೇತ ಅವರು ಕಪ್ಪು ಕಪ್ಪು ಅನ್ನೋದು ಅಜ್ಞಾನದ ಸಂಕೇತವಾಗಬೇಕಿತ್ತಲ್ಲ ಕೃಷ್ಣ ನಿಗಾವಿಯಲ್ಲಿ ವಿಸ್ತರಣೆ ಕೊಡತಕ್ಕಮ್ಮ ಕೃಷ್ಣ ಪರೆಯತಕ್ಕಮ್ಮ ಅಜ್ಞಾನಿ ಅವರು ಅರ್ಜುನ ಅರ್ಜುನ ಬಿಳಿ ಅಂದ್ರೆ ಹಗಲು ಕೃಷ್ಣ ಅಂದ್ರೆ ಕಪ್ಪು ಅಂದ್ರೆ ರಾತ್ರಿ ಇದನ್ನ ಕೃಷ್ಣನೇ ಒಂದೇ ಗೀತೆಯಲ್ಲಿ ಹೇಳ್ತಾನೆ ಯಾಶಾ ಸರ್ವಭೂತಾನೂತಾನೇ ಸಾಂತ ಬಾಹ್ಯವಾದ ಸೂರ್ಯೋದಯದಿಂದ ಆಗತಕ್ಕಂತಹ ಹಗಲು ರಾತ್ರಿಗಳು ಬೇರೆ ಒಳಗಿನಿಂದ ಒಂದು ಹಗಲು ರಾತ್ರಿ ಅಂದ್ರೆ ನಮ್ಮ ಅಜ್ಞಾನವೇ ನಮ್ಮ ಕತ್ತಲು ಜ್ಞಾನವೇ ಬೆಳಕ ಅದ್ರಿಂದ ಜ್ಞಾನ ಮತ್ತು ಅಜ್ಞಾನವನ್ನೇ ಹಗಲು ಮತ್ತು ರಾತ್ರಿ ಅಂತ ಹೇಳ್ತಾರೆ ನಮ್ಮ ಬದುಕಿನಲ್ಲಿ ಎಷ್ಟು ಸಂಖ್ಯೆ ಸೂರ್ಯೋದಯ ಆದ್ರೂ ಕೂಡ ಒಳಗೆ ಬೆಳಕಾಗೇ ಇಲ್ಲ ಒಳಗೆ ಕತ್ತಲು ತುಂಬಿರುತ್ತೆ ಮತ್ತೆ ಒಮ್ಮೆ ರಾತ್ರಿಯಲ್ಲೂ ಬೆಳಕಾಗುವುದು ಒಳಗಡೆ ಅದು ಬೇರೆ ಬೆಳಕು ಅದು ಜ್ಞಾನದ ಬೆಳಕು ಹಾಗಾಗಿ ಕೃಷ್ಣ ನಮಗೆ ಅದು ಕತ್ತಲೆ ಯಾಕೆಂದ್ರೆ ನಮ್ಮ ಏನೂ ಗೊತ್ತಿಲ್ಲ ಕೃಷ್ಣ ನಮಗೆ ಕೃಷ್ಣನೇ ಅದು ಕತ್ತಲೆ ಅರ್ಜುನ ಅಂತಂದ್ರೆ ನಮಗೆ ಬೆಳಕು ಅಂದ್ರೆ ಪ್ರಪಂಚ ಪ್ರಾಪಂಚಿಕಾದಂತಹ ಅರಿವನ್ನ ಬೆಳಗುವಂತಾರೆ ಭಗವಂತನ ಹರಿವು ಕತ್ತಲೆ ಯಾಕಂದ್ರೆ ನಮ್ ಗೊತ್ತಿಲ್ಲ ದೇವರ ಬಗ್ಗೆ ನಮಗೆ ಏನೇನು ಗೊತ್ತಿಲ್ಲ ಅದು ನಮ್ಮ ಬಾರಿಗೆ ಅವನ ಕೃಷ್ಣ ನಮ್ಮ ಪಾರಿಗೆ ಇವನು ಅರ್ಜುನ ನಿಜವಾಗಿ ಯಾವ್ದು ಬೆಳಕೋ ಅದು ನಮಗೆ ತಕ್ಕಲೇ ನಿಜವಾಗಿ ಯಾವ್ದು ಕತ್ತಲೆಯೋ ಅದನ್ನು ನೋವು ಬರಕು ತಿಳ್ಕೊಂಡು ಬದಲಾಯ್ತೀವಿ ಈ ಕೃಷ್ಣ ಅರ್ಜುನ ಅಂತ ನಮಗೆ ರಾತ್ರಿಯೇ ಬೆಳಕು ಅಂತ ನಾವು ಭನೆಯಲ್ಲಿ ನಾಡಿದ್ದೇವೆ ಬೆಳಕನ್ನೇ ಕತಲು ತಿಳ್ಕೊಂಡಿದ್ದೇವೆ ಕತಲನ್ನೇ ಬೆಳಕು ತಿಳ್ಕೊಂಡಿದ್ದೇವೆ ಸುಖವೇ ಅಂತ ಬಂದಿಸುತ್ತೇವೆ ದುಃಖವನ್ನೇ ದುಃಖ ಅಂತ ಬಂಧಿಸುತ್ತೇವೆ ಈ ಭನೆಯನ್ನು ಹೋಗಾಡಿಕೊಳ್ಳುವುದಕ್ಕೋಸ್ಕರ ಕೃಷ್ಣ ನಿಜವಾಗಿ ಕತ್ತಲೆಯಲ್ಲೇ ಬೆಳಕಿರುವುದು ಹುರುಳಿನ ಗರ್ಭದಲ್ಲೇ ಕತ್ತಲೆಯ ಹೊಟ್ಟೆಯಲ್ಲೇ ಬೆಳಕಿನ ಮರಿಯಿರುವುದು ಅದರಿಂದ ಆ ಕತ್ತಲೆಯನ್ನು ಒಡೆಯುವ ಭಗವದ್ಗೀತೆ ಅದನ್ನು ಒಡೆಯ ತಕ್ಕ ಸವ್ಯ ಸಾಚಿ ಆಗಬೇಕು ಸವ್ಯ ಸಾಕಿ ಅಂತ ಅರ್ಜಿ ನನ್ನ ಹೆಸರು ಏನು ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಹೇಳುತ್ತಾರೆ ಸವ್ಯದಿಂದಲೂ ಸ್ಯಾಂಡಿ ವರ್ಕ್ ಎರಡೆಯಿಂದಲೂ ಅಷ್ಟೇ ಅಲ್ಲ ಅದ ಅರ್ಥ ಎರಡಿಂದ ಎಲ್ಲರಂದರೂ ಬಾಣ ಇದು ಬುದ್ಧಿಗೆ ಸಂಬಂಧಪಟ್ಟಂತಹ ಮಾತು ನಾವು ಎಲ್ಲರೂ ಸವ್ಯ ಸಾಕಿ ನಮಗೆ ಭಗವದ್ಗೀತೆ ಅರ್ಥವಾಗುವುದಿಲ್ಲ ಎರಡು ಕಡೆಯಿಂದಲೂ ಬಾಣ ತಯೋ ಮಾಡಬೇಕು ಅಂದ್ರೆ ನಮ್ಮ ನಿಧುಳಿಗೆ ಎರಡು ಭಾಗಗಳಿವೆ ಎಲಭಾಗ ಬಲಭಾಗ ಅಂತ ಅದೆರ ಕ್ರಿಯೆರೆ ಒಂದು ಕೈಯಂಕ್ಷನ್ ಇಂಟೆಲೆಚುವಲ್ ಅಪ್ರೋಚ್ ಮತ್ತೊಂದು ಇಮೋಷನಲ್ ಕೇವಲ ಇಂಟಲೆಕ್ಚುವಲ್ ಆಗಿರತಕ್ಕ ಯಾವ ವೀರ ಅಂತ ಹೇಳಿ ಸರ್ಕಾರ ಮಾಡಿ ಅಂದ್ರೆ ಆಚರಣೆ ಕೇವಲ ಇಮೋಷನಲ್ ಆದರೆ ಬೇರೆ ವೇರ ಅಂತ ಹೇಳಿದ್ರು ಕಳೆದಿಕೊಂಡು ಕೆಳಕಟ್ಟಿಕೊಳ್ತಾರೆ ಅದರಿಂದ ವೇದಾಂತ ಅರ್ಥಾರ್ಥಬೇಕಾದ್ರೆ ಈ ಎರಡು ಭಾಗಗಳ ಬ್ಯಾಲೆನ್ಸ್ ಬೇಕು ಅವನು ಬರೇ ಇಂಟೆಕ್ಚುವಲ್ ಆದ್ರೆ ಸೂಕ್ತವಾದ ಪಕ್ಕದಲ್ಲಿ ವೇದಾಂತವನ್ನು ಹೊರತು ಬದಿರುತ್ತಾನೆ ಬರೇ ಭಾವುಕನಾದ್ರೆ ಏಳು ವೇದಾಂತಗಳನ್ನು ಕಟ್ಟಿಕೊಳ್ತಾನೆ ಅದರಿಂದ ಅಂತಹವರನ್ನು ಶುಭವಾಗಿ ಎಕ್ಸ್ಲಾಯ್ ಮಾಡಬಹುದು ಅವನಲ್ಲಿ ಭಾವು ಬೇಕು ತಾಕಿ ಕಥೆಯೂ ಬೇಕು ಈ ಎರಡು ಭಾಗವನ್ನು ಎಡಬಳ ಎಡದಲ್ಲೂ ಎಡದಲ್ಲೂ ಎಚ್ಚಬಲ್ಲವಾದ್ಯ ಬುದ್ಧಿಯ ಎಡಬಲಗಳ ಫಂಕ್ಷನಿಂಗ್ ಅನ್ನ ನಮ್ಮ ಬಿರುದಿನ ಎರಡು ಭಾಗಗಳನ್ನು ಸಮತೋಲ ಮಾಡತಕ್ಕಂಥವರು ಮಾತ್ರವೇ ಭಗವದ್ಗೀತೆಯನ್ನು ಅರ್ಥ ಯಾರು ಅತಿ ಭಾವುಕರೋ ಅವರನ್ನು ಶುಭವಾಗಿ ಗೀಟೆ ಹೆಸರಿನಲ್ಲಿ ಮೋಸ ಮಾಡಬಹುದು ಹೆಸಲ್ಲಿ ದೊಡ್ಡ ದಂಧೆ ಮಾಡಬಹುದು ಯಾರ ಅತಿ ಸಾಧಿಗಳು ಅವರು ಯಾವ ರೀತಿಯೂ ಉಪಯೋಗ ಇಲ್ಲ ಯಾಕಂದ್ರೆ ಡೀಟೇಲ್ ಇದ್ದಕ್ಕೂ ತಮ್ಮ ತರದಂತೆ ಟ್ವಿಸ್ಟ್ ಮಾಡಿ ಅರ್ಥ ಹೇಳ್ಕೊಂಡು ತಮ್ಮೆ ಕಾರ್ಯಕ್ರಮ ಡೀಟೇಲ್ ಹೇಳ್ಕೊಂಡು ಎಂದೂ ಒತ್ತರ ಡಿಟೇ ಅರ್ಥ ಆಗಬೇಕಾದ್ರೆ ಓ ಇಂಟೆಕ್ಚುಲ್ ಸಮೂ ಇರಬಹುದು ಓ ಇಮೋಷನಲ್ಲಿ ಇರಬಹುದು ಅದು ಎರಡರ ಬ್ಯಾಲೆನ್ಸ್ ಬೇಕು ಇದೇ ಸದ್ಯ ಸಾಹಿ ಎಲ್ಲರೂ ಸಭೆ ಸಾಧಿಗಳಾಗ ಎಲ್ಲರೂ ಅರ್ಜುನಾಗಬೇಕು ಅರ್ಜುನ ಅರ್ಥ ಕೊಡ್ತಾರೆ ಬಿಳಿಯಿಂದ ಸ್ವಚ್ಛ ನಮ್ಮ ಹೃದಯದ ಒಳಗೆ ಇರತಕ್ಕಂಥ ಕೊಲೆಗಳನ್ನು ನಾವು ತುಂಬಿಕೊಂಡು ಬಂದರೆ ಒಳ್ಳೆಯ ವಿಷಯ ಒಳಬಹುದಕ್ಕೆ ಜಾಗವೇ ಇಲ್ಲದಷ್ಟು ಕೊಲೆಗಳು ನಮ್ಮ ತಲೆಯೊಳಗೆ ತುಂಬಿಕೊಂಡಿವೆ ಸ್ವಲ್ಪ ವೇಖೆ ಮಾಡಬೇಕೆಂದ ಅದು ವೇಕೆಂಟ್ ಆದಾಗ ಶುದ್ಧವಾದ ವಸ್ತು ಹೋಗಬೇಕು ಜಾಗ ಇದೆ ಒಂದುವೇ ಅದನ್ನು ವೇಕೆಂಟ್ ಮಾಡದೆ ನಾವು ಶುದ್ಧವಾದ ವಸ್ತುವನ್ನು ಒಳಗೆ ಕಳಿಸಿದರೂ ಕೂಡ ಇಲ್ಲ ಯಾಕೆಂದ್ರೆ ಕೊಳೆಯಾದ ಕೆಸರು ತುಂಬಿದ ತಟ್ಟೆಗೆ ಶುದ್ಧವಾದ ಹಾಲು ಹಾಕಿದ್ರೆ ಕೆಸರು ಹಾಲು ಆಗುದಿಲ್ಲ ಹಾಲು ಕೆಸರಾಗುತ್ತೆ ಅದರಿಂದ ನಮ್ಮ ಒಳಗೆ ಕೊಳೆ ತುಂಬಿಕೊಂಡೇ ನಾವು ಗೀತೆಯನ್ನು ಒಳಗೆ ಕಳಿಸಿದ್ರೆ ಕೊಳೆ ಶುದ್ಧವಾಗುವುದಿಲ್ಲ ಗೀತೆ ಕೊಳೆಯಾಗುತ್ತೆ ಅದ್ರಿಂದ ಮೊದಲು ನಾವು ಅರ್ಜುನನಾಗಬೇಕು ವಿಮಸ್ ಇಚ್ಛೆಯುವು ಮೂರ್ಜುನ ಅಂತಂದ್ರೆ ಅರ್ಜುನ ಅರ್ಜುನ ಅರ್ಜುನ ಅಂತ ಗಳಿಸುವ ಗಳಿಸುವ ಆಸೆ ಇರಬೇಕು ಮನುಷ್ಯನಿಗೆ ಇನ್ನಷ್ಟು ಗಳಿಸಬೇಕು ತೃಪ್ತಿ ಇರಬಾರದು ಗಳಿಕೆಯಲ್ಲಿ ತೃಪ್ತಿ ಇರಬಾರದು ಎಲ್ಲರಿಗೂ ಆ ಸ್ವಭಾವ ಉಂಟು ಉಂಟು ನೀವು ಗಳಿಸುವುದಲ್ಲಿ ಯಾರು ತೃಪ್ತಿ ಇನ್ನು ಬೇಕು ಇನ್ನು ಬೇಕು ಯಾವುದು ಯಾವುದನ್ನು ಗಳಿಸಿದರೆ ಅದನ್ನು ಕಳಕೊಳ್ಳಿಕೆ ಬರುವುದಿರುವಂತಹದನ್ನ ಗಳಿಸುವಲ್ಲಿ ತೃಪ್ತಿ ಇರಬಾರದು ಇವಾಗ ಎರಡು ವಿಧದ ಸಂಪತ್ತಿನ ಪ್ರಾಚೀನತೆ ಒಂದು ವಿಸ್ಡಮ್ ಮತ್ತೊಂದು ಮಟೀರಿಯಲ್ ವೆಲ್ ಇರಡು ಸಂಪತ್ತು ಇದು ಎರಡು ಯಾವುದು ಬೆಟರ್ ಅಂತ ಲೇಖಾಕಾರ ಹಾಕಿದರು ಒಂದು ಕೊಟ್ಟ ಹಾಗೆ ಖಾಲಿ ಆಗುವಂಥದ್ದು ಒಂದು ಕೊಟ್ಟಕ್ಕೆ ಹೆಚ್ಚಾಗುವಂತಹ ಇದು ಬೆಟರ್ ಉಂಟು ಇಲ್ಲಿ ಜ್ಞಾನ ನಾನು ಹೀಗೆ ನನ್ನಲ್ಲಿದ್ದ ಜ್ಞಾನವನ್ನು ಎಷ್ಟು ಹಂಚಿದನು ಹಂಚಿ ನಾನು ಹೋಗಾಗ ಈ ಬರೋದಕ್ಕೆ ಹೆಚ್ಚು ಜನಗಳಾಗಿ ಹೋಗ್ತೇನೆ ಅದನ್ನು ರಿಪೀಟ್ ಮಾಡಿದ್ರೆ ಮತ್ತಷ್ಟು ದಿಢಾಯಿತಾನೆ ಅದರಿಂದ ನಾನು ಜ್ಞಾನವನ್ನು ಹಂಚುವ ಮೂಲಕ ನನ್ನ ಜ್ಞಾನವನ್ನು ಹೆಚ್ಚಿಸಿಕೊಡ್ತೇನೆ ಇಡೀ ಇನ್ನೊಬ್ಬರಿಗೆ ಕೊಟ್ಟು ಹೆಚ್ಚುವ ಸಂಪತ್ತು ನನ್ನ ಕಿಸೆಯಲ್ಲಿ ಇನ್ನೊಬ್ಬರಿಗೆ ಹೆಚ್ಚಿದ ಖಾಲಿಯಾಗ ಹಾಗಾಗಿ ಇನ್ನೊಬ್ಬರಿಗೆ ಕೊಟ್ಟ ಖಾಲಿಯಾಗುವ ಸಂಪತ್ತಿಗಿಂದ ಇನ್ನೊಬ್ಬರಿಗೆ ಕೊಟ್ಟು ಹೆಚ್ಚಾಗುವ ಸಂಪತ್ತು ಮೇಲೂ ಅಂತ ತೀರ್ಮಾನ ಮಾಡುದು ಹಾಗಾಗಿ ಅದರ ಅರ್ಜುನೆ ಅಂದ್ರೆ ಅಷ್ಟು ಸಾಜ್ ಅರ್ಜುನ ಯಾರಿಗೆ ಇನ್ನಷ್ಟು ಕ್ರಿಯಬೇಕು ಇನ್ನಷ್ಟು ಕ್ರಿಯಬೇಕು ತಿಳಿದ ಕೃತ್ಯ ಇರಬಾರ್ದು ಸಾಕು ನಾನು ಇದ್ದು ಸಾಕು ಅಂತ ಯಾವತ್ತೂ ಬರಬಾರದು ಅಂತವರನ್ನ ಅರ್ಜುನ ಅಂತಾರೆ ಹೀಗೆ ಈ ಶಬ್ದಗಳೆಲ್ಲ ನಮ್ಮ ಅಧ್ಯಯನಕ್ಕೆ ಬೇಕಾದಂತಹ ಕ್ವಾಲಿಫಿಕೇಶನ್ಸ್ ಅನ್ನು ಹೇಳ್ತವೆ ಇನ್ನೊಂದು ಹೆಸರು ಅರ್ಜುನನಿಗೆ ಗುಡಾಕೇಶ ಅಂತ ಗುಡಾಕೇಶ ಅಂತಂದ್ರೆ ಗುಡಾಕ ಅಂದ್ರೆ ನಿದ್ರೆ ಗುಡಾಕೇಶ ಅಂದ್ರೆ ನಿದ್ರೆ ಎನ್ನುವ ಗೆದ್ದವನು ನಿದ್ರೆ ಅಂದ್ರೆ ಮತ್ತೆ ನಮ್ಮ ಜಾಗ್ಯ ಆಲಸ ಮತ್ತು ಅಜ್ಞಾನ ಅದನ್ನ ಗೆಲ್ಲುವಂತಹ ಒಂದು ಪ್ರವೃತ್ತಿ ಇಲ್ಲದೇ ಇದ್ರೆ ಜ್ಞಾನದ ದಾಗಿಯಲ್ಲಿ ನಮ್ಗೆ ಸಾಗುವುದಾಗುವುದಿಲ್ಲ ಹೀಗೆ ಈ ಒಂದೊಂದು ಹೆಸರು ಅರ್ಜುನನ ಒಂದೊಂದು ಹೆಸರು ಕೂಡ ನಮ್ಮನ್ನ ಗೀತೆ ಯಾವ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು ಗೀತೆ ಅರ್ಥ ಮಾಡಿಕೊಳ್ಳಬೇಕಾಗಿದ್ದ ನಮ್ಮ ಮನಸ್ಥಿತಿ ಏನು ಅನ್ನೋದನ್ನ ಸೂಚಿಸೂಚಿಸುವ ಶಬ್ದಗಳಿವೆ ಇಷ್ಟು ಹಿನ್ನೆಲೆ ಹೇಳಿ ನಿನ್ನೆ ನಾನು ಒಂದು ಮಾತು ಹೇಳಿದೆ ಅದನ್ನ ಹೋಬ್ರೆ ವಿಜ್ಞಾಸುಗಳು ಒಂದು ಪ್ರಶ್ನೆ ಕೇಳಿದ್ರು ಅದು ಒಳ್ಳೆ ಪ್ರಶ್ನೆ ಆ ಪ್ರಶ್ನೆ ನಿಮಗೆ ಎಲ್ಲರಿಗೂ ಬರಬಹುದು ಪ್ರಶ್ನೆ ಬಂದವರೆಲ್ಲ ಕೇಳುವುದಿಲ್ಲ ಒಬ್ಬ ಯಾರೊಬ್ಬರು ಕೇಳುತ್ತಾರೆ ಆಗ ಕೇಳಿದವರಿಗೂ ಪ್ರಶ್ನೆ ಬಂದಿರುತ್ತೆ ಕೇಳಿದವರೆಗ ಉತ್ತರ ಅಷ್ಟೇ ಇಲ್ಲ ಕೇಳಿದವರಿಗೂ ಉಪಯೋಗ ಬರ್ತಾರೆ ಉತ್ತರ ಕೊಟ್ಟಬೇಕು ಪ್ರಶ್ನೆ ಏನಂದ್ರೆ ಹಿಂದೆ ನಾನು ಹೇಳಿ ಭೀಷ್ಮ ದೋಣ ವಿರಾಟ ಇವೆಲ್ಲ ಸುಮಾರು ಆರ್ನೂರು ವರ್ಷ ವಯಸ್ಸಿನವರು ಮಹಾಭಾರತ ಇದಾಗ ಅಂತ ಸಜಾ ಒಬ್ಬ ಕೇಳಿದ್ರು ಒಬ್ಬನಂತ ಶತಮಾನಂಭವತಿ ಶತಾಯು ಪುರುಡ ಒಂದು ಮನುಷ್ಯನೂರು ವರ್ಷ ಅಂತ ಈ ಗ್ರಹಗಳು ನೋಡ್ ಗ್ರಹಗಳ ಗತಿಯನ್ನು ಪೂರ್ತಿ ವರ್ಷ ಆಗುತ್ತೆ ವಾದಿರಾದರೂ ಇಪ್ಪತ್ತು ವರ್ಷ ಬದುಕಿದ್ರು ರಾಮಾಯಣ ಬದಿದ್ರು ಇಪ್ಪತ್ತು ನೂರಿಂದ ಚಂದ್ರ ಇಪ್ಪತ್ತು ಮೂವತ್ತು ವರ್ಷ ಬದುಕಬಹುದು ಆದ್ರೆ ಸ್ಥಳವಾಗಿ ಮನುಷ್ಯನ ಐದು ಮೂರು ವರ್ಷ ಆರ್ ಮೂರು ವರ್ಷ ಏಳ್ನೂರು ವರ್ಷ ಬದುಕುವುದಿ ಹಾಗೆ ಇದು ಸಾಧ್ಯವೋ ಅಥವಾ ಆ ಕಾಲದಲ್ಲಿ ಬದುಕುತ್ತ ಬದುಕುವುದಿಲ್ಲ ಅಂತ ಇದಕ್ಕೇನು ಅಭಿಪ್ರಾಯ ಅಂತ ಒಂದು ಪ್ರಶ್ನೆ ಕೇಳಿದ್ರು ಇದು ಒಳ್ಳೆಯ ಪ್ರಶ್ನೆ ಎಲ್ಲರಿಗೂ ಈ ಪ್ರಶ್ನೆ ಬರ್ತದೆ ಅದೆಲ್ಲ ಎಕ್ಸಾಮಿನ ಇರ್ಬೇಡಿ ಆ ಮೂರು ಏಳುನೂರು ವರ್ಷ ಅಂತ ಹೇಳ್ತಾರೆ ಅರವತ್ತೆ ಬದಿರಬೇಕು ಅದನ್ನ ಅರವ ಹತ್ತನ್ನ ಗುರುತು ಹೇಳ್ತಾರೆ ಹೇಗೆ ಅಂತ ಕೆಲವರು ಒಳಗಿನವರಿಗೆ ತಾಳೆ ಸಮಾಧಾನ ಮಾಡಿಕೊಂಡು ಪುರಾಣ ಪುರಾಣ ಬರದವರಿಗಿಂದ ಪುರಾಣ ವರದವರಿಗಿಂತ ನಾವು ಹೆಚ್ಚು ಬುದ್ಧಿವಂತ ಮನೆಯಿಂದ ವಿದ್ಯಾನಿರ್ತೇವೆ ಒಂದು ಬಾರಿ ಆಗಿ ಆಗಿತ್ತು ಒಂದು ಕಡೆ ಒಂದು ಸಭೆ ನಾನು ಹೋಗಿದ್ದ ಭಾರತೀಯ ಸಂಸ್ಕೃತಿ ಬಗ್ಗೆ ಮಾತಾಡುತ್ತೆ ಅಲ್ಲಿ ಒಬ್ಬ ಅಧ್ಯಕ್ಷರಾಗಿ ಬಂದಿದ್ದರು ಅವರು ನಿಜವಾಗಿ ಭಾರತೀಯ ಸಂಸ್ಕೃತಿ ಬಗ್ಗೆ ಅಧ್ಯಯನ ಮಾಡಿದವರಲ್ಲ ಅಧಿಕಾರದ ದೃಷ್ಟಿಯಿಂದ ಅವರನ್ನು ಕರೆದಿದ್ದರು ಅಧಿಕಾರಿಗಳ್ರು ಏನು ಸಮಸ್ಯೆ ಆಯಿತು ನನಗೆ ಅಂದ್ರೆ ಅವರ ಅಧ್ಯಕ್ಷ ನಮ್ಮ ಪ್ರಚಿನದಲ್ಲಿ ಹಲವಾರು ಬುಡು ನದಿಗಳಿದ್ದು ಅದನ್ನೆಲ್ಲ ಅವರು ಮಾಡಿದ್ರು ನಾನು ಉತ್ತರ ಕೊಡ್ಲಿಕ್ಕೆ ಯಾಕೆಂದ್ರೆ ಅವರ ಅಧ್ಯಕ್ಷರು ನಾವು ಅವರು ಹೇಳಿದ್ ಬರಬೇಕಾಗಿತ್ತು ಅಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೇನೆ ಉದಾಹರಣೆಗೆ ಪ್ರಾಚೀನರು ಭೂಮಿ ಶೇಷ ಹಕ್ಕಿದ್ದಾನೆ ಅಂತ ಹೇಳ್ತಾರೆ ಶೇಷನ ತಲೆಯಲ್ಲಿ ಅಂತ ಹೇಳ್ತಿದ್ರು ಇದು ಅಡಗು ಜೀವತೆ ಹೊತ್ಕೊಂಡಿದ್ರೆ ಶೇಷನ ಯಾರು ಬದುಕೊಂಡಿದ್ದ ಈ ಮನೋಕ್ರೆ ಅಷ್ಟು ಹೋಗಬಹುದು ಆದರೆ ಬಹಳ ಜನಕ್ಕೆ ಈ ಪ್ರಶ್ನೆ ಗೊತ್ತಿದೆ ಭೂಮಿಯನ್ನು ಶೇಷ ಹೊತ್ಕೊಂಡಿದ್ರೆ ಶೇಷನ ಯಾರು ಬದುಕೊಂಡಿದ್ದ ಅಂತ ಹೇಳಿ ಮೇಷ ಶಾಲೆ ಮಕ್ಕಳ ಅವರು ಮಕ್ಕಳ ಮೇಷ ಹೇಳಿದರು ಮೇಶವನ್ನು ಹೌದು ನಮ್ಮ ಹೇಳಿದಾರೆ ಭೂಮಿಯನ್ನು ಶೇಷ ಹೊತ್ತು ಸುಳ್ಳು ಇದು ಸುಮಾರು ಅವೈಜ್ಞಾನ ಮನೋಡಿದ್ರೆ ಹಲವರು ಕಟ್ಟಿದ ಕಥೆ ತೀರ್ಮಾನ ಇದೇ ಪ್ರಶ್ನೆಯನ್ನು ಶೇಷ ಭೂಮಿಯನ್ನು ಹೊತ್ತುಕೊಂಡಿದ್ರೆ ಶೇಷನನ್ನು ಯಾರು ಹೊತ್ತುಕೊಂಡಿದ್ದು ಅವಳ ಕಲೆಯಲ್ಲಿ ಏನಾದ್ರೆ ದೊಡ್ಡ ಬ್ರಹ್ಮ ಬಂದಿ ಅವರು ಈಗ ಹೇಳಿ ಹೆಸರಿ ಅಂತ ಬ್ರಹ್ಮಿಟ್ಟೆ ಅಂತ ನಾನು ಹೇಳಿದೆ ಮತ್ತೆ ಹೇಗೆ ನಿಂತೀರಪ್ಪ ಅಂತ ಕೇಳಿದ್ನ ಆಕರ್ಷಣ ಶಕ್ತಿಯಿಂದ ನಿಂತಿದೆ ಹೌದಾ ಶೇಷಣೆಗೆ ಇನ್ನೊಂದು ಹೆಸರು ಏನು ಅಂತ ಹೇಳಿದ್ನ ಗೊತ್ತಿಲ್ಲ ಸಂಕರ್ಷಣ ಅಂತ ಒಂದು ಹೆಸರಿದೆ ಗೊತ್ತೇನು ನಿನಗೆ ಹಾಗಾದ್ರೆ ಹಿಂದಿನವರು ಏನ್ ಹೇಳಿದ್ರು ಭೂಮಿ ಸಂಕರ್ಷಣ ಶಕ್ತಿಯಿಂದ ನಿಂದಿದೆ ಅಂತ ಹೇಳಿದ್ರು ನೀವೇನು ಹೇಳ್ತೀರಿ ಭೂಮಿ ಆಕರ್ಷಣ ಶಕ್ತಿಯಿಂದ ನಿಂತಿದೆ ಅಂತ ಅದು ಯಾರಕ್ಕೂ ಒಂದೇ ಅರ್ಥ ಅಂತ ನಾವು ಕಲ್ಪನೆ ಉಂಟೆ ನಿನಗೆ ಅಂತ ಹೇಳಿ ಖಂಡ ಹುರಿ ಹೇಳುವುದನ್ನು ಸರಿಯಾಗಿ ಹೇಳದಿಟ್ಟರೆ ಎಲ್ಲರೂ ಅಪಾರ ಶೇಷ ಅಂತಂದ್ರೆ ಪ್ರಾಚೀನರು ಭೂಮಿ ಸಂಕರ್ಷಣ ಶಕ್ತಿಯಿಂದ ನಿಂತಿದೆ ಎಂದು ಆಕರ್ಷಣಿ ಶಕ್ತಿ ಸ್ಟ ಮಹಿಳೆಯಿಂದ ಅನ್ನತಕ್ಕಂತಹ ಮಾತನ ಆಯುಭಡ ಹೇಳಿದ್ದಾರೆ ಭೂಮಿ ಆಕರ್ಷಣೆಯಿಂದ ನಿಂತಿದೆ ಎನ್ನುವಂತಹ ಮಾತನಾಡ ಪ್ರಾಚೀನರು ಹೇಳಿದ್ದಾರೆ ಅದಕ್ಕೆ ಆಕರ್ಷಣ ಶಕ್ತಿಯಿಂದ ಯಾಕೆ ನಿಂತಿದೆ ಇದಕ್ಕೂ ಉತ್ತರ ಕೊಡಿ ಅದಕ್ಕೆ ವಿಜ್ಞಾನ ಉತ್ತರ ಆಕರ್ಷಣ ಶಕ್ತಿ ಯಾಕಿದೆ ಅದು ಯಾವ್ದಿಂದ ಬಂದು ಆಶಕ್ತಿ ಭೂಮಿ ಪರಸ್ಪರ ಗ್ರಹಗೊಳ್ಳಲು ಒಂದನ್ನೊಂದು ಎಳೆದುಕೊಂಡು ಇರತಕ್ಕಂಥ ಶಕ್ತಿಯನ್ನು ಕೊಡ್ತಕ್ಕಂಥ ಅವುಗಳಿಗೆ ಆದರ್ಶ ಶಕ್ತಿ ಬರಲಿಕ್ಕೆ ಒಂದು ಚೈತನ್ಯ ಶಕ್ತಿ ಇದೆ ಇದು ಸಲತೆ ಅದು ಝಡದ ಶಕ್ತಿ ಅಲ್ಲ ಅದರ ಹಿಂದೆ ಅದನ್ನು ನಿಯಂತ್ರಿಸುವ ಒಂದು ಚೈತನ್ಯ ಇದೆ ಅದನ್ನು ಶೇಷ ಅಂತ ಪ್ರತಿ ಯಾರು ಗೊತ್ತೋ ಎಲ್ಲವೂ ನಿಶೇಷವಾದರೂ ಉಳಿಯುವ ಎನರ್ಜಿ ಮಾತ್ರ ಅದ ಒಂದು ವಿಶೇಷ ಹೋದ್ರೆ ಈ ಪ್ರಪಂಚ ಎಲ್ಲವೂ ವಿಶೇಷವಾಗಿ ನಟವಾದಾಗತ್ವಾ ಅದು ನಷ್ಟವಾಗದು ಎನರ್ಜಿ ವಿಲ್ ನವರ್ ಬಿ ಡಿಸ್ಟ್ರಾಯ್ಡ್ ಅದರಿಂದ ಎಲ್ಲವೂ ವಿಶೇಷವಾಗಿ ನಟವಾದಾಗರೂ ವಿಶೇಷವಾಗಿ ಉಳಿದೋ ಶಿಷ್ಯದೇ ಅಶೇಷ ಸಂಜ್ಞಾನ ಶಿಷ್ಯದೇ ಶೇಷ ಸಮಲ್ಲ ಹೆಸರುಗಳಿಂದಲೂ ವಾಚ್ಯವಾಗಿ ಶೇಷವಾಗುವುದು ಅಂತ ಯಾರೋ ಅದೇಂದು ಅಡುಗೊಳಿಸುವ ಶಕ್ತಿ ಎಂದು ಕರು ಹೀಗೆ ಅವರು ಹೇಳಿದ ಶಬ್ದಗಳು ಅರ್ಥವಾಗದೆ ನಾವು ನಮಗೆ ಭಾಷಾ ಜ್ಞಾನವೇ ಹೇಳಿದೆ ಎಷ್ಟು ಅಡುಗುರಜ್ಜಿ ಕಥೆಗಳು ಅತಿ ಶೂನ್ಯವಾದ ಕಥೆಗಳು ಎಷ್ಟು ಸುಲಭವಾಗಿ ಇರೆಸ್ಪಾನ್ಸಿಬಲ್ ರಿಮಾರ್ಕ್ಸ್ ಅನ್ನು ಮಾಡ್ತೇವೆ ತಿಳ್ಕೊಳ್ಳುವ ಪ್ರಯತ್ನವೂ ಇಲ್ಲದೆ ಅದು ಗುರು ಹೋಗಿ ಮಾಡಿಬಿಡ್ತೇವೆ ಹೀಗೆ ಪ್ರತಿಯೊಂದು ವಿಷಯವನ್ನು ನಾವು ತಿಳ್ಕೊಂಡ ಅದು ದೇವ ಆಯಾಮದಲ್ಲಿ ನಮ್ಮ ಮುಂದೆ ತೆಗೆದುಕೊಳ್ಳುವ ಆರ್ನೂರು ವರ್ಷ ಬದುಕುವುದಿ ಹೀಗೆ ಅನ್ನುವಾಗ ಇಲ್ಲ ಒಂದು ವಿಷಯ ಮೊದಲು ಹೇಳ್ತೇನೆ ಪ್ರಮಾಣ ಯೋಗ ಅಂದರೆ ಒಂದು ಗ್ರಂಥ ಬಂದ ಇಪ್ಪತ್ತನೇ ಶತಮಾನದ ಕಥೆ ಆಟೋಬಯೋಗ್ರಫಿ ಆಫೇ ಯೋಗಿ ಅಂತ ಅಲ್ಲಿ ಅವರು ಹೇಳ್ತಾರೆ ತನ್ನ ಬ್ರಹ್ಮುಗಳು ಒಂಬೈನೂರು ವರ್ಷದಿಂದಲೂ ಹಿಮಾಲಯದಲ್ಲಿ ಇದ್ದಾರೆ ನಾನು ಅವರನ್ನು ಕಂಡಿದ್ದೇನೆ ಅಂತ ಇದು ಅಕ್ಸೆಟೆಡ್ ಬೈ ಅಮೇರಿಕನ್ ಆಲ್ಸೋ ಯಾರು ಸೈಂಟಿಫಿಕ್ ಔಟ್ಲುಕ್ ಇರುವ ಅವರು ಒಪ್ಪಿಕೊಂಡಿರುತ್ತ ಒಂದು ಗ್ರಂಥ ಅವರು ಹೇಳ್ತಾರೆ ಒಂಬೈನೂರು ವರ್ಷ ವಯಸ್ಸಾದವರು ಹಿಮಾಲಯದಲ್ಲಿ ಇದ್ದಾರೆ ಒಂಬೈನೂರು ವರ್ಷ ಬದುಕೂದಿ ಹಾಗೆ ಇದು ಇದು ಸಾಧ್ಯವೋ ಅಥವಾ ಯೋಗಿಸಿದೆಯೋ ಆದರೆ ಇದು ಯೋಗ ಸ್ಥಿತಿಯಲ್ಲ ಸಹಜವಾದ ಕ್ರಿಯೆ ಮನುಷ್ಯ ಬದುಕುವುದು ಎಷ್ಟು ನೂರೇ ವರ್ಷ ನೂರು ವರ್ಷವನ್ನ ನೂರ ಇಪ್ಪತ್ತು ವರ್ಷ ಬದುಕಬಹುದು ನೂರು ವರ್ಷವನ್ನ ಇನ್ನೂರು ವರ್ಷ ಬದುಕಬಹುದು ನೂರು ವರ್ಷವನ್ನ ಐನೂರು ವರ್ಷ ಬದುಕಬಹುದು ನೂರು ವರ್ಷವನ್ನು ಹಬ್ಬರು ವರ್ಷ ಬದುಕಬಹುದು ಇಷ್ಟು ಬದುಕಿದು ನೂರೇ ವರ್ಷ ಬದುಕುವುದು ಇದ್ರ ಚಿತ್ರ ಕಾಣಬಹುದು ಇದು ಯಾವ ಲೆಕ್ಕ ಇದು ನೂರು ವರ್ಷ ಇನ್ನೂರು ವರ್ಷ ಬದುಕು ತಂದ್ರೆ ಇದು ಯಾವ ಗಣಿತ ನಾವು ಶಾಲೆಯಲ್ಲಿ ಕಲಿತ ಗಣಿತ ಹೀಗೆ ಮಾತಾಡಿ ಬರೋದಿಲ್ಲ ನೂರು ವರ್ಷವನ್ನು ಇನ್ನೂರು ವರ್ಷ ಬದುಕು ಏನು ಅಂತ ಅದಕ್ಕೆ ಈ ಗಣಿತವನ್ನು ಮುಂದೆ ಇದ್ರೆ ಇದು ಇಸ್ ಥ್ಯೂರಿ ಮತ್ತೆ ಮ್ಯಾಥಮೆಟಿಕಲ್ ಗಣಿತಬದ್ಧವಾಗಿರನ್ನ ಬಹಳ ಸುಂದರವಾಗಿ ವೈಜ್ಞಾನಿಕವಾಗಿ ಚಿಂತನೆ ಮಾಡಿ ಬರತಕ್ಕಂಥ ಸರಳವಾದ ವಿಷಯ ವರ್ಷ ಅಂತ ಹೊರಗಿನ ಕ್ಯಾಲೆಂಡರ್ ದಿನ ಅಥವಾ ನಮ್ಮ ಗೋರೆಯ ರವಿಹಾರದ ಅಲ್ಲ ಎರಡು ದರಿಹಾರ ಇದೆ ಒಂದು ದೇಹದ ಒಳಗಿನ ಟೈಮ್ ಮತ್ತೊಂದು ಹೊರಗಿನ ಕಾಲ ಹೊರಗಿನ ಕಾಲವನ್ನು ಸೂರ್ಯೋದಯದಿಂದ ಸೂರ್ಯೋದಯಕ್ಕೆ ಇಪ್ಪತ್ನಾಲ್ಕು ಗಂಟೆ ಅಂತ ನಾವು ಲೆಕ್ಕ ಇಟ್ಟಿದ್ದೇವೆ ಒಳಗೆ ಒಂದು ಪರಿಹಾರ ಅದು ಸೂರ್ಯೋದಯದಿಂದ ಸೂರ್ಯೋದಯಕ್ಕೆ ಇಪ್ಪತ್ನಾಲ್ಕು ಗಂಟೆ ಅಲ್ಲ ಅಲ್ಲಿ ಅಲ್ಲಿ ನಿಂತಿನ ಮೂಲ ಸೆಕೆಂಡ್ಗಳು ಯಾವ ಅಲ್ಲಿ ಸೆಕೆಂಡ್ ಒಂದು ಉಸಿರು ಒಂದು ದಿವಸ ಅಂತಂದ್ರೆ ಇಪ್ಪತ್ತೊಂದು ಸಾವಿರದ ಆರ್ನೂರು ಉಸಿರುಳು ಬಾರಿ ಉಸಿರಾ ಒಂದು ದಿವಸ ಆಯಿತು ಸಾಮಾನ್ಯವಾದ ಒಂದು ದುಸಿದ ನಾಲ್ಕು ಸೆಕೆಂಡ್ ಒಂದು ಜನರಲ್ ಆಗಿ ಸೆಕೆಂಡ್ ಒಂದು ಇಟ್ಟುಕೊಂಡ್ರೆ ಕರೆಕ್ಟ್ ಆಗಿ ಒಂದು ದಿವಸಕ್ಕೆ ನಾಲ್ಕು ಸೆಕೆಂಡ್ ಒಂದು ಹದಿನೈದು ಉಸಿರಾಯಿ ಒಂದು ಗಂಟೆಗೆ ಒಂಬೈನೂರ ಇಪ್ಪತ್ನಾ ಇಪ್ಪತ್ತೊಂದು ಸಾವಿರದ ಆರ್ನೂರು ಹೊರಗಿನ ಗಂಟೆಗೆ ಒಂದೇ ಆಗುತ್ತೆ ಸಪೋಸ್ ನೀವು ಪ್ರಣಾಯಾಮ ಅಭ್ಯಾಸ ಮಾಡಿದ್ರೆ ನಾಲ್ಕು ಸೆಕೆಂಡಿಗೆ ಬಿರುದನ್ನು ಬಿಟ್ಟು ನಿಧಾನವಾಗಿ ನಿಧಾನವಾಗಿ ಹೊರಕ್ಕೆ ಬಿಟ್ಟು ಎಂಟು ಸೆಕೆಂಡಿಗೆ ಶ್ವಾಸ ಬಿಡಲಿಕ್ಕೆ ಅಭ್ಯಾಸ ಮಾಡಿದ ಯೋಗ ಪವಾರಲ್ಲ ಬೇರೆ ಬ್ರೀದಿಂಗ್ ಕಂಟ್ರೋಲ್ ಎಂಟು ಸೆಕೆಂಡಿಗೆ ಒಮ್ಮೆ ಶ್ವಾಸ ಬಿಡಿಕೆ ಅಭ್ಯಾಸ ಮಾಡಿದ್ರೆ ತುಟ್ಕೊಂಡು ತಿರಗಿನಲ್ಲಿ ಇಪ್ಪತ್ನಾಲ್ಕು ಗಂಟೆ ಆಗುವಾಗ ಹೊರಗೆ ಇಪ್ಪತ್ತೊಂದು ಸಾವಿರದ ಆಗುದಿಲ್ಲ ಅದಕ್ಕೆ ಸಮಯ ಆಯ್ತು ಆಗುತ್ತೆ ಹನ್ನೆರಡು ಎಂಟು ಸೆಕೆಂಡಿಗೆ ಒಮ್ಮೆ ಶ್ವಾಸ ಬಿಡುವ ಅಭ್ಯಾಸ ಮಾಡಿದ್ರೆ ನಾನು ಗಂಟೆ ಆಗುತ್ತೆ ಅಂದ್ರೆ ಹೊರಗೆ ಎರಡು ದಿವಸ ಒಂದೇ ದಿವಸಾಗುತ್ತೀಗೆ ಜೀವಮಾನದಲ್ಲಿ ಅವನು ಉತ್ತರ ನಿಯಂತ್ರಣ ಮಾಡಿದ್ರೆ ಎಂಟು ಸಕೊಮ್ಮೆ ಶ್ವಾಸ ಬಿಟ್ಟರೆ ಹೊರಗಿನಿಂದ ಇನ್ನೂರು ವರ್ಷ ಆಗುವಾಗ ಅವರಿಗೆ ಹೇಗೆ ನೂರ ವರ್ಷ ಆಗುವುದು ಅಂದ್ರೆ ನೂರು ವರ್ಷವನ್ನು ಇನ್ನೂರು ವರ್ಷ ನೀವು ಹದಿನಾರು ಸಕೆಂಟಿಗೆ ಒಮ್ಮೆ ಶ್ವಾಸ ಬಿದ್ರೆ ಹೊರಗಿನಿಂದ ನಾಲ್ಕನೂರು ವರ್ಷ ಆಗುವಾಗ ಅವರ ನೂರ ವರ್ಷ ಆಗುವುದು ಅಂದ್ರೆ ಮೂರು ವರ್ಷವನ್ನು ಹದಿನಾರು ವರ್ಷದಲ್ಲಿ ಬದುಕಬಹುದು ಅದೇ ಅರ್ಧ ನಿಮಿಷಕ್ಕೊಮ್ಮೆ ಶ್ವಾಸ ಬಿಡುವ ಬಗ್ಗೆ ನಾವು ಪ್ರಾಣಾಯಾಮ ನಿಯಂತ್ರಣ ಮಾಡಿಕೊಂಡ್ರೆ ಎಂಟುನೂರು ವರ್ಷ ಆಗುವಾಗ ಅವರಿಗೆ ಹೇಗೆ ವರ್ಷ ಆಗಬಹುದು ಇದು ಆಮೇಲೆ ಕುಂಭರಿಂದ ಶ್ವಾಸ ನಿರೋಧ ಮಾಡಿದೆ ಐದು ಪ್ರಾಣಾಯಾಮ ಎಷ್ಟು ಹೊತ್ತು ನಾವು ಉಚಿತ ನಿಲ್ಲಿಸಿರುವ ಏನು ಹೊರಗಿನ ಆಯುಕ್ತ ಲಾಕೆ ಇಷ್ಟು ಉಸಿರು ಅಂತ ನೂರು ವರ್ಷ ಅಂದ್ರೆ ಎಷ್ಟು ಕೊಟ್ಟೋ ಎಪ್ಪತ್ತೇಳು ಕೋಟಿ ಎಪ್ಪತ್ತಾರು ಲಕ್ಷ ಉಸಿರು ಇಷ್ಟು ಉಚರ ಆಗೋದಕ್ಕೆ ಈ ಶ್ವಾಸಕೋಶಕ್ಕೆ ಕೆರೋದು ಒಂದು ಶ್ವಾಸಕೋಶ ಒಂದು ದೇಶದ ಮೂಲಕ ಅಷ್ಟೇ ಉಚರ ಆಗುವುದು ಸಾಧ್ಯ ಅದನ್ನು ಸ್ಲೋ ಪ್ರೊಸೆಸ್ನಲ್ಲಿ ಉಸಿರಾಡಿದ್ರೆ ಮೂರು ವರ್ಷ ವರ್ಷ ತನಕ ಎಕ್ಸ್ಟೆಂಡ್ ಮಾಡಬಹುದು ಅಲ್ಲ ಎಲ್ಲ ಸೆಕೆಂಡ್ ಈ ಶಾಸಕ ಬಿಟ್ಟರೆ ಐವತ್ತೈ ವರ್ಷದಿಂದ ಮೂರು ವರ್ಷ ಬದಿಗ್ ಸಾಯಬಹುದು ಅದನ್ನ ಕಮ್ಮಿ ಹೆಚ್ಚು ಬದುಕಲಿಕ್ಕೂ ಬರುತ್ತೆ ಇದು ಪ್ರಾಣಾಯಾಮದ ಚೆನ್ನಾಗಿದೆ ಆದ್ದರಿಂದ ದಾಚನೂರು ಪ್ರಾಣಾಯಾಮ ಬಹಳ ಮತ್ತ ಕೊಟ್ಟರು ಪ್ರತಿಯೊಂದು ಬಾರಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರು ಹೊತ್ತು ಒಂದೊಂದು ಮಂಪ ಜೊತೆ ಮಾಡುವುದು ಪ್ರಾಣಾಯಾಮ ಮಾಡುವುದು ಎಷ್ಟು ಪ್ರಾಣಾಯಾಮ ಮಾಡುವ ಆಯುಕ್ತ ಹೆಚ್ಚಾಗುತ್ತಪ್ಪ ಅಷ್ಟು ಆರೋಗ್ಯ ಹೆಚ್ಚಾಗುತ್ತೆ ಮತ್ತೊಂದು ಹೇಳಿದಂತೆ ಪ್ರಾಣಶಕ್ತಿ ಪ್ರಾಣಾಯಾಮ ಹೆಚ್ಚಾಗುತ್ತೆ ಅನ್ನೋದನ್ನ ನಾನು ಮನೆ ಹೇಳಿದೆ ಹೀಗೆ ಎಲ್ಲ ವಿಧದಲ್ಲೂ ಆರೋಗ್ಯ ಆಯುಷ್ಸಿನ ವೃದ್ಧಿಗೆ ಪ್ರಾಣಾಯಾಮ ಉಪಯುಕ್ತ ಈಗ ಅದರ ಅವಸ್ಥೆ ಏನಾಗಿದೆ ಅಂದ್ರೆ ಪ್ರಾಣಾಯಾಮ ಮಾಡುವುದೇ ಗೊತ್ತಿಲ್ಲ ಉಪನಾಯ ದಿವಸ ನಿಜವಾದ ಪ್ರಾಣಾಯಾಮ ಮಕ್ಕಳಿಗೆ ಹೇಳ್ಕೊಡ್ತೀವಿ ಪೂರ್ವಿಕ ಈಗ ಏನು ಹೇಳಿಕೊಳ್ಳುವಂತ ಪ್ರಾಣಾಯಾಮ ಹೇಳ್ಕೊಡುವುದು ಮೂಗಿ ಕೈ ಹಿಡಿದುಕೊಂಡರೆ ಅವನು ಮೂಗಿ ತೆಗೆದುಕೊಳ್ಳುವುದು ಬೇರೆ ಸಪ್ತಾಯ ಮೂಗಿ ಕೈಗೊಳ್ಳುವುದು ಬೇರೆ ಮೂಗಿ ಹಿಡಿದು ಬಿಡ್ತಾರೆ ಅದೇ ಪ್ರಾಣಾಯಾಮ ಅಂದ್ರೆ ಮೂಗಿಗೆ ಕೈ ಹಿಡಿಯುವುದಿಲ್ಲ ರೆಗ್ಯುಲೇನ್ ಆಫ್ ಬ್ರೀದಿಂಗ್ ಶ್ವಾಸೋಚ್ಗಳನ್ನು ನಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡು ನಮಗೆ ಬೇರೆ ಸಮಯದಲ್ಲಿ ಅದನ್ನು ಉಚಾರು ಅದರಿಂದ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳುವುದು ಬಹಳ ಅದ್ಭುತವಾದ ನಮ್ಮ ಮಹಿಸೇ ಹೆಚ್ಚಿಸಿಕೊಳ್ಳುವ ದಾಖಲೆ ಪದೇ ಪದೇ ಹೋಗಿ ನಾವೇ ನಮ್ಮ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳುವಂತ ಟೆಕ್ನಿಕಲ್ ಹೇಳಿದ್ರು ನಾವು ನಮಗೆ ಇಟ್ಟು ಬಿಟ್ಟು ಹಾಗಾಗಿ ಆರ್ನೂರು ವರ್ಷ ಬದುಕಿದ್ದ ಮಹಾಭಾಗದಲ್ಲಿ ಆರುನೂರು ವರ್ಷಕ್ಕಿಂತ ಹೆಚ್ಚು ಪ್ರಯಾಣ ಒಂದು ಎರಡು ಮಂದಿದ್ದು ಆರ್ವರೆಲ್ಲ ಆರು ವರ್ಷ ಬದಲಿಲ್ಲ ಧರ್ಮರಾಜ ಬದುಕಿದ್ದ ನೂರ ಎಂಟು ವರ್ಷ ವೀಮೇರ ಬದುಕಿದ್ದ ನೂರ ಏಳು ವರ್ಷ ಸ್ವರಹ ಕೃಷ್ಣ ಈ ಹುಣಿಯಲ್ಲಿದ್ದು ವರ್ಷ ಅರ್ಜುನ ನೂರ ವರ್ಷ ಬದುಕಿ ನಪ್ರಹಾದವರು ನೂರ ಐದು ವರ್ಷ ಬಗ್ಗೆ ಆಮೇಲೆ ಕುಂತೂ ಇಪ್ಪತ್ತು ವರ್ಷ ತನಕರಾಶ್ ಇಪ್ಪತ್ನೂರ ಒಂಬತ್ತು ವರ್ಷ ತನಕ ಆದರೆ ಐನೂರು ಆರುನೂರು ವರ್ಷ ಬಂದಿದ್ದರು ವಿರಾ ದ್ವದ ಬಾಬ್ರೀ ಸೋಮತ್ತ ಭೀಷಣ ದ್ರೋಣ ಕೃಪಾ ಇಂತಹ ಒಂದು ಏಳು ಮಂದಿ ಮಹಾಮಾ ಸುಮಾರು ಅದೇ ಆಚಾರ್ಯ ಎಂಬತ್ತು ದಿನ ಎಲ್ಲ ಎಂಬತ್ತರಿಂದ ತೊಂಬತ್ತೆ ಯಾಕೆ ಮಹಾಭಾರತ ಇದ್ದ ಅಲ್ಲ ಎಪ್ಪತ್ತ ಎರಡು ವರ್ಷ ಧರ್ಮರೇ ಮಹಾರೀತೆ ಉಪದೇಶಕ್ಕೆ ಕೇಳುವಾಗ ಅರ್ಜುನನಿಗೆ ಎಪ್ಪತ್ತು ವರ್ಷ ಧರ್ಮರಾಜನಿಗೆ ಎಪ್ಪತ್ತೆರಡು ದೀನತೆಯ ಎತ್ತೊಂದು ಕೃಷ್ಣಿಗೆ ಎಪ್ಪತ್ತು ವರ್ಷ ಹಾಲಕ್ಕಿಂತ ವಯಸ್ಸು ಭಗವಿದ್ದ ಮಾಡ ಈ ಎಪ್ಪತ್ತು ವರ್ಷದಲ್ಲಿ ಯುದ್ಧ ನಂಬಲಿಕ್ಕೆ ಆಗುದಿಲ್ಲ ನಮಗೆ ಎಪ್ಪತ್ತು ವರ್ಷದ ದಂಟೆಯಿಲ್ಲ ಅವರಿಗೆ ಬಾಯಕರು ಇಲ್ಲ ಅದೇ ತುಳಿಯಲ್ಲಿ ಎಲ್ಲ ಸುಳ್ಳು ನಾವು ಯಾಕಂದ್ರೆ ನಮ್ಮ ಪರಿಸ್ಥಿತಿ ಹಾಕಿದ ನಮ್ಮ ಹಾಗೆಯವರು ಇದ್ದರು ಯೋಚಿಸ್ತೇವೆ ಎಪ್ಪತ್ತು ವರ್ಷದಲ್ಲಿ ಅವರು ಯುದ್ಧ ಮಾಡಿದ್ರು ಆಮೇಲೆ ಎಪ್ಪತ್ತೆರಡು ವರ್ಷಗಳ ವಯಸ್ಸಲ್ಲಿ ಧರ್ಮರಾಜನಿಗೆ ಇದ್ದಾರದ್ದು ಮೂವತ್ತಾರು ವರ್ಷಗಳ ಕಾಲ ಅವನು ರಾಜೂರ ಎಂಟನೇ ವಯಸ್ಸಲ್ಲಿ ಅವನು ನೋಡ್ಕೋದ ಹೀಗೆ ಪ್ರಾಚೀನರ ಆರೋಗ್ಯ ಸೂತ ಮತ್ತು ಅವರ ವಯಸ್ಸಿನ ರಹಸ್ಯ ಅವರ ಪ್ರಾಣಾಯಾಮದಲ್ಲಿತ್ತು ಆದ್ರೆ ದೇಶದಲ್ಲಿ ಎಲ್ಲ ಜನರು ಐನೂರ ಆರುನೂರು ವರ್ಷ ಬದುಕುಕರ್ಲಿಲ್ಲ ಕೆಲವೇ ಮಂದಿ ಬೆಳೆದ ಮಂದಿ ಐನೂರ ಆರುನೂರು ವರ್ಷ ಬದುಕಿದ್ರು ಹೇಗೆ ಬದುಕಿದ್ರು ಅಂದ್ರೆ ಇವತ್ತು ಅಂತಹ ನೂರಾರು ವರ್ಷದ ಯೋಗಿಗಳು ಹಿಮಾಲಯದಲ್ಲಿ ಇದ್ದಾರೆ ನಮ್ಮ ಕನ್ನಡ ಯೋಗಿಗಳನ್ನ ವಿಚಾರಿಸಿದ ಕಲಿಯುತ್ತೆ ಅದು ಕೇವಲ ಯೋಗ ಸಿದ್ಧಿಯನ್ನುವನ್ನ ಪ್ರಾಣಾಯಾಮದಿಂದ ಆರೋಗ್ಯವಾಗಿ ನಾವು ಮನಸ್ಸನ್ನು ಬೆಳೆಸಿಕೊಳ್ಳಬಹುದಾದಂತಹ ಸರಳವಾದ ಟೆಕ್ನಿಕ್ ಪ್ರಾಚೀನರು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಉಪನಯನದ ಸಮಯದ ಇದನ್ನು ಹೇಳಿಕೊಡ್ತಿದ್ದರು ಈಗ ಪ್ರಾಣಾಯಾಮ ಹೇಳಿಕೊಡುವುದಿಲ್ಲ ಮೂರು ಹಿರಿಯ ಕೇಳಿಕೊಡ್ತಾರೆ ಆದ್ರಿಂದ ಉಪನಯಾಕೊಂಡು ಹೋಗಬೇಕಾಗುತ್ತೆ ಅವರಿಗೆ ಏನೂ ಒತ್ತಿರೋದಿಲ್ಲ ಆರೋಗ್ಯ ಸೂತ್ರವೇ ಒತ್ತಿರೋದು ಹೀಗೆ ಈ ಜೀವನದ ಬಗ್ಗೆ ಒಂದು ಸರವಾದ ಮಾತಾಡ್ತಿದ್ದೀವಿ